ಪಂಪ ಸಹಜ ಪ್ರತಿಭಾವಂತ ಕವಿ ಹೆಮ್ಮೆಯಿಂದ ನಾಗರಾಜನೆಂಬುವನು ಉದ್ಘೋಷಿಸುತ್ತಾನೆ ಪಸರಿಪ ಕನ್ನಡ ಕೊಡೆಯನು ಅರವನೆ ಸತ್ಕವಿ ಪಂಪನ್ ಆಗಮಗಮ್ ಆವಗಮ್ ಸತ್ಕವಿ ಪಂಪನ್ ಕನ್ನಡ ಸಾಹಿತ್ಯದ ವಿಶಾಲ ಪರಿಧಿಯಲ್ಲಿ ಪ್ರಸಿದ್ಧರಾಗಿರುವ ರತ್ನಕಲೆಯರಲ್ಲಿ ಅಂದರೆ ಪಂಪ ಪೊನ್ನರಲ್ಲಿ ಕಾಲದೃಷ್ಟಿಯಿಂದ ಅಲಗಿದ್ದರೂ ಆಂತರಿಕ ಯೋಗ್ಯತೆಯ ದೃಷ್ಟಿಯಿಂದ ಪಂಪ ಕನ್ನಡದ ಆದಿಕವಿ ಅವನ ಕಾವ್ಯಗಳು ನಮಗೆ ಉಪಲಬ್ಧ ಎರಡೆ ಆದಿಪುರಾಣ ಹಾಗೂ ಇದೀಗ ನಾವು ಎಲ್ಲ ರೀತಿಯಲ್ಲಿ ಕಬ್ಬವನ್ನು ತೆಗೆದುಕೊಂಡಿರುವ ವಿಕ್ರಮಾರ್ಜುನ ವಿಜಯ ಈ ಕಬ್ಬಗಳು ಮುಂದಿನ ಕಬ್ಬಗಳನ್ನೆಲ್ಲವನ್ನೂ ಇಕ್ಕಿ ಮೆಟ್ಟಿದುವು ಅಲ್ಲದೆ ಅಲ್ಲಿಂದ ಮುಂದೆ ಅಂದರೆ ಕೃಷಿಕ ಒಂಬೈನೂರ ಎರಡು ಪಂಪನ ಕಾಲ ಈ ಒಂದು ಅಕಾಲದ ಅವಧಿಯಲ್ಲಿ ಬಂಧವುಗಳಿಗೆ ಎಲ್ಲವಕ್ಕೂ ಮಾರ್ಗದರ್ಶಕವೂ ಆದವು ಕನ್ನಡಿಗರ ಸುದೈವ ಪಂಪನು ತನ್ನ ಕಾವ್ಯಗಳಲ್ಲಿ ತನ್ನ ಪೋಷಕ ತನ್ನ ಕಾವ್ಯಗಳ ಒಂದು ದುಂದುಭಿ ನಿನದದ ತಾನ ಬಲ್ಲ ಏಕೆಂದರೆ ಅವನು ದುಂದುಬಿ ಸಂವತ್ಸರೋದ್ಭವ ಕದಳಿ ಗರ್ಭಶ್ಯಾಮ ಮೃದು ಶಿರೋರುಹಂ ಸರೋರುಹ ವಲನಂ ಮೃದುಮಧ್ಯಮ ತನು ಹಿತ ಮಿತ ಮೃದು ವಚನಂ ಇದು ಅಮನ ಒಂದು ಲಕ್ಷಣ ಅವನೇ ಹೇಳಿಕೊಂಡಿರುವ ಹಾಗೆ ಇಲ್ಲದಿದ್ದರೆ ಲಕ್ಷ ಲೋಕ ಲ ಲಕ್ಷ ಶ್ಲೋಕಗಳ ಮಹಾಭಾರತವನ್ನು ಹದಿನಾಲ್ಕೇ ಆಶ್ವಾಸಗಳಲ್ಲಿ ಮುಗಿಸಬಲ್ಲ ಶಬ್ದ ಚತುರ ಅವನಾಗುತ್ತಿದ್ದಾನೆ ಪ್ರೊಫೆಸರ್ ತೀರಂ ಶ್ರೀಕಂಠಯ್ಯನವರು ಒಂದೇ ಮಾತಿನಲ್ಲಿ ಹೇಳುತ್ತಾರೆ ಪಂಪ ನಿಜಕ್ಕೂ ಕನ್ನಡದ ಕಾಳಿದಾಸ ಪಂಪನನ್ನು ಕುರಿತಾಗಿ ಸಾವಿರಾರು ಪುಟ ವಿಮರ್ಶೆ ಹರಿದು ಹರಿದಿದೆ ಅವನಿದ್ದದ್ದು ಕೃಷ್ಣಶಕ ಸಾವಿರದ ಒಂಬೈನೂರ ಎರಡು ಕೃಷ್ಣಶಕ ಒಂಬೈನೂರ ಎರಡು ಒಂಬೈನೂರ ನಲವತ್ತೊಂದರ ವರ್ಷ ಮಾತ್ರ ಇದೂ ದೃಢಗೊಂಡದ್ದು ಆಂಧ್ರದ ಬೊಮ್ಮಲಗುಡ್ಡ ಕುರಿಕ್ಯಾಲ್ ಶಾಸನ ಪಂಪನ ತಮ್ಮ ಜಿನವಲಭನೆ ಹಾಕಿಸಿದ ಶಾಸನದ ಮೂಲಕ ಪಂಪನ್ ಸಂದೋನ್ ಎನ್ನುತ್ತಾನೆ ಅಂದರೆ ಪಂಪನು ಅಲ್ಲಿದ್ದ ಇದ್ದವನು ಕಾಲವಶನಾದ ಅದರಿಂದಾಗಿ ಅವನ ಯಥಾವತ್ತಾದ ತೇದಿಯು ತಿಳಿದಿಲ್ಲದೆ ಇದ್ದದ್ದು ತಿಳಿಯಿತು ಜಿನವಲಭನ ಗಂಗಾಧರಮ ಶಾಸನ ದೃಢಪಡಿಸಿತು ಅವನ ತಂದೆ ಅಭಿರಾಮ ದೇವರಾಯ ತಾಯಿ ಅಬ್ಬಣಬ್ಬೆ ಆಂಧ್ರದ ಪರಿಸರದಲ್ಲಿ ಇದ್ದದ್ದು ಅನಂತರ ಮತ್ತ ಮೊದಲಿನಿಂದಲೋ ಪಂಪನಿಗೆ ಕರುನಾಡಿನ ಸಂಪರ್ಕ ನಿಟ್ಕಟವಾದ ನಂಟು ಇದ್ದಿತ್ತು ಇದು ಅವನ ಕಾವ್ಯಗಳಲ್ಲಿ ಧ್ವನಿಗೊಳ್ಳುತ್ತದೆ ಬನವಾಸಿ ವರ್ಣನೆ ಮೊನ್ನೆ ಸಾಕು ಶಾಗ ಭೋಗ ಅಕ್ಕರ ಗೇಯ ಗೊಟ್ಟಿ ಅಂದರೆ ಗೋಷ್ಠಿ ಅಲಂಪಿನ ಇಂಪು ಅಂದರೆ ಸಂಗೀತದ ಸ್ವಾರಸ್ಯ ಇದೆಲ್ಲ ಅರಿತ ಮಾನಿಸ ಪಂಪ ಅದೆಷ್ಟು ಪಾಂಡಿತ್ಯ ಅವನದು ಆದಿ ಪುರಾಣ ಬರೆದು ಮುಗಿಸಿದ ಮೇಲೆ ಕೆಲವೇ ಸಮಯ ಮೂರು ತಿಂಗಳು ಅನಂತರ ಆರು ತಿಂಗಳಲ್ಲಿ ಇನ್ನೊಂದು ಬರೆದ ಹೀಗೆ ಈಗಿನ ಆಧುನಿಕ ಸೌಲಭ್ಯಗಳು ದಿಪ್ಪದ ಬೆಳಕಿನಿಂದ ಡಿ ತನಕ ಇಲ್ಲದೇ ಇರುವ ಆ ಕಾಲದಲ್ಲಿ ಪಂಪ ಇಷ್ಟು ಕೆಲಸ ಮಾಡಿದ್ದಾನೆ ಅದನ್ನೇ ಆಶ್ವಾಸದ ಅರವತ್ತೈದು ಪದ್ಯಗಳು ವೃತ್ತ ಕಂದ ವಚನಗಳ ವ್ಯಾಪ್ತಿಯಲ್ಲಿ ವಿಕ್ರಮಾರ್ಜುನ ವಿಜಯ ಸಂಪನ್ನಗೊಂಡಿದೆ ಇನ್ನು ಸಂಪನ್ನಗೊಳ್ಳುತ್ತಾ ಇರತಕ್ಕಂಥ ಆಶ್ವಾಸ ಧರೆಗೆ ಧರೆಯವರಿಗೆ ಸದಾ ಸರ್ವದಾ ಧೃತಿ ತುಷ್ಟಿ ಪುಷ್ಟಿ ವಿಭವಾ, ಸೌಭಾಗ್ಯ ತನಗೆ ಇಷ್ಟಲಾದ ಅಂಗನೆಯ ಸೌಖ್ಯ ಶಾಂತಿ ಸಮೃದ್ಧಿ ಭದ್ರ ಶುಭ ಮಂಗಳ ಇವೆಲ್ಲವೂ ತನ್ನ ಕಾವ್ಯ ವಾಚನದಿಂದ ಒದಗುತ್ತದೆ ಎನ್ನುತ್ತಾನೆ ನಿಷ್ಕಂಪನಾದ ಪಂಪ ಕೇಳೋಣ ಶ್ರೀರಾಮಿಂಗೀತ ವಿಪುಲರಸ್ಕಂ ಭಾಸ್ಕರ ಪ್ರಪಮ ನಿಜ ದೋರ್ಮೇರು ಮರಿಬಳಕೋಪ ಸಂಹಾರಿತ ಶೌರ್ಯ ಹರಿಗ ಹರಿಗಂ ಶೌರ್ಯ ಸಂಹಾರಿತಶೌಂ ಭೋಸ್ಕರ ಪ್ರಪಂ ಶ್ರೀರಲಿಂಗಿತ ವಿಪುಳ ನಿಜ ಮೇರು ಮಥಿತಾರಿ ಬಳಕೋಪಾರಂ ಹರಿಗಂ ಶೌರ್ಯಂ ಭಾಸ್ಕರ ಪ್ರತಾಪ ಒಂದನೆಯ ಕಂದ ಕವಿ ನಿರೂಪಿಸುವಂತೆ ಶ್ರೀ ಶ್ರೀ ಅನ್ನೋ ಪದವೇ ಮೂರು ಅಕ್ಷರಗಳಿಂದ ಕೂಡಿದೆ ಸ ರ ಈ ಎಂಬುದಾಗಿ ಸ ಸರಸ್ವತಿ ರ ಅಂದರೆ ರಮಾ ಲಕ್ಷ್ಮೀ ಇ ಅಂದರೆ ಈಶ್ವರಿ ಪಾರ್ವತಿ ಈ ಮೂವರ ಕೃಪೆಯೂ ಬೇಕು ಶ್ರೀ ಸಂಪತ್ತಿನ ಲಕ್ಷ್ಮಿಯಿಂದ ಆಲಂಕಿತನಾದ ಬಿತ್ತರದ ಹರವಾದ ಎದೆಯುಳ್ಳ ರವಿ ತೇಜನಾಗಿರುವ ತನ್ನ ಭುಜಕ್ಕೆ ಆ ಒಂದು ಭುಜ ಎಂಬತಕ್ಕಂಥ ಮೇರು ಪರ್ವತದಿಂದ ಕಾಡ್ದು ಬಿಟ್ಟಿದ್ದಾನಂತೆ ಶತ್ರು ಸೇನಾ ಸಮುದ್ರವನ್ನು ಆ ರೀತಿ ಅರಿಮರ್ದನನಾದ ಶೂರ ಹರಿಕೇಶರಿ ಹರಿಗ ಪಂಪನ ನಾಯಕ ಅರ್ಜುನ ಇನ್ನುತ್ತಾನೆ ಹೀಗೆ ಹೇಳುತ್ತಾನೆ ಪಂಪ ಮಹಾಕವಿ ಈ ಕಂದಪದ್ಯದಲ್ಲಿ ಇಲ್ಲಿ ಅವನ ಹರಿಗನ ವರ್ಣನೆ ಅವನಿಗೆ ಸಮೀಕರಿಸಿರುವ ಅರ್ಜುನನನ್ನು ಕಾವ್ಯದಲ್ಲಿ ತಂದಿರುವ ರೀತಿ ನಮಗೆ ನಿಚ್ಚಳವಾಗಿ ಗೋಚರಿಸುತ್ತದೆ ತನ್ನಿರಿದು ಗೆಲ್ಲದನ್ನ ಚಕ್ರಪಣಿಗು ತನ್ನ ಸಹೋತ್ ಪರಂ ವಡವರೆ ಬಂಗೋ ವಿಪನ್ನೋ ಗ್ರಾತಿವರ್ಗನ್ ಆ ವರ್ಗನ್ ಚಕ್ರಪಾಡಿಯು ತನ್ನ ಸಹೋತ್ಪಂದರು ಒಡವರೆಗೆ ಕೊಳುಗುಳವನ್ ಬಂಪ ಜೈಲನಾದರೂ ಅವನಿಗೆ ವ್ಯಾಸ ಭಾರತದ ಒಂದು ಒಂದು ಏನು ಹೇಳ್ತೇವೆ ಅದು ತಪ್ಪಿಲ್ಲ ಆ ಪರಂಪರೆ ಅವನಿಗೆ ಬೇಕಾಗಿದೆ ಸೂಕ್ಷ್ಮವಾಗಿ ಕವಿ ಹೇಳ್ತಾ ಇದ್ದಾನೆ ಭಾರತ ಒಂದು ರೀತಿಯಲ್ಲಿ ಕೃಷ್ಣ ಕಥೆ ಎಂದೆ ಇದನ್ನೇ ಪಂಪನ ಅನಂತರ ಬಂದಂಥ ಕುಮಾರವ್ಯಾಸ ಕವಿ ಲಕ್ಷ್ಮೀಷಾ ರಾಮಾಯಣ ಭಾರತ ಭಾಗವತ ಗ್ರಂಥಗಳನ್ನು ಕ್ರಿಸ್ತಶಿಕ ಹದಿನಾಲ್ಕು ಹದಿನೈದರ ಅವಧಿಯಲ್ಲಿ ರಚಿಸಿದ ಕವಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಸಾರುತ್ತಾರೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂದರಿ ಒಬ್ಬ ಕುಮಾರವ್ಯಾಸ ಪುಣ್ಯಮಿದು ಕೃಷ್ಣ ಚರಿತಾಮೃತಂ ಎಂದ ಲಕ್ಷ್ಮೀಶಃ ಕೃಷ್ಣಂ ಒಂದೇ ಜಗದ್ಗುರುಂ ಎಂದು ಇನ್ನೊಬ್ಬ ಕವಿ ಪಂಪನೇನು ಇದಕ್ಕೆ ಹೊರತಲ್ಲ ಇವನು ಅವನಿಗೆ ಗೊತ್ತು ಯಾವ ರೀತಿ ನಾನು ಹೇಳಬೇಕು ಅನ್ನೋದು ಇಲ್ಲಿ ತಾನು ಯುದ್ಧ ಮಾಡಿ ಅಂದರೆ ಅಲ್ಲ ತಾನು ಯುದ್ಧ ಮಾಡಿದ್ದಲ್ಲ ತನ್ನ ಮೂಲಕ ಮಾಡಿಸಿ ಕಪಟನಾಟಕ ಸೂತ್ರಧಾರಿಯಾಗಿದ್ದುಕೊಂಡು ಸೂತ್ರದ ಗೊಂಬೆಗಳಂತೆ ಎಲ್ಲರನ್ನು ಆಡಿಸಿದ್ರಲ್ಲ ಕೃಷ್ಣ ಅವನು ಜಯಿಸಿದ ಕೃಷ್ಣ ಜಯಿಸಿದ ಅಂತ ಕವಿ ನೋಡಿ ಅದು ವಿಶೇಷ ಜಯಿಸಿದ ರಣರಂಗದ ಚಿತ್ರ ವಿಚಿತ್ರ ಚಿತ್ತಾರ ವೀಕ್ಷಿಸಲು ಶ್ರೀಕೃಷ್ಣ ಹಾಗೂ ಅರಿಭೀಕರ ಎನಿಸಿದ ಶತ್ರುಗಳನ್ನು ಆ ಕೃಷ್ಣನ ಕೃಪೆಯಿಂದ ನಾಶಗೈದು ಕದನವನ್ನು ಜಯಿಸಿದ ಧರ್ಮಜ ಸೋದರರು ಎಲ್ಲರೂ ಅವ ಆ ಸೋದರರ ಜೊತೆ ಧರ್ಮಜ ಬಂದಿದ್ದಾನೆ ತನ್ನಿಧ ತನ್ನಿಂದಂ ನಮ್ ಐದಿದ ಮಹಾಪ್ರಚಂಡ ಮಂಡಳಿಕ ಮಕುಟಬದ್ಧ ಸಾಮಂತ ಮಹಾ ಸಾಮಂತ ಸಂಹತಿಯುಮಂ ಎಣಿಕೆಗಳಿದ ಕರಿ ತುರಗ ವರುಥ ಪದತಿಗಳು ನೋಡಿ ಮುರಾರಿಯ ಮೊಗಮ್ ನೋಡ ಅಧೋಕ್ಷಜಂ ಅಜಾತ ಶತ್ರುವಂ ಇಂತೆಂದ ಇಲ್ಲಿ ನಮಗೆ ಕವಿ ಎಷ್ಟು ಚೆನ್ನಾಗಿ ಯಾವ ರೀತಿ ಮಹಾಭಾರತದ ಯುದ್ಧರಂಗ ಹದಿನೆಂಟು ಅಕ್ಷೋಹಿಣಿ ಸೈನ್ಯದ ಹೆಣಗಳು ಎಲ್ಲ ಇತ್ತು ಆ ಚಿತ್ತಾರವನ್ನು ನೀಡುವ ಸಂದರ್ಭದಲ್ಲಿಯೇ ತನ್ನ ಸಮಕಾಲೀನ ಕಾಲದಲ್ಲಿ ನಡೆದ ಯುದ್ಧಗಳಲ್ಲಿ ಇದ್ದಂಥ ರಂಗಭೂಮಿಯನ್ನು ಯುದ್ಧರಂಗವನ್ನು ವರ್ಣನೆಯನ್ನು ನೀಡುವ ಹಾಗೆ ನಮಗೆ ಅನಿಸುತ್ತದೆ ನೋಡಿ ಅದರ ಸಂದರ್ಭದಲ್ಲಿ ಶಾಸನಗಳು ವೀರಗಲುಗಳು ಅನೇಕ ಬಂದಿವೆ ಅವನ್ನು ಜ್ವಲಂತವಾಗಿ ಚಿತ್ರಿಸಲಿಕ್ಕೋಸ್ಕರ ಪಂಪನನ್ನು ನೋಡೋಣ ನಾವು ಕವಿಯ ಮಾತನ್ನು ಕೇಳಿಸ್ಕೊಳ್ಳೋಣ ತನ್ನಿಂದಂ ಅಂತಕಾನನಮನ್ ಐದಿದ ರಣರಂಗ ತನ್ನಿಂದಂ ಅದು ನಮಗೆ ಬೇಕಾದ ಕೃಷ್ಣ ಮಾಡಿಸಿದ್ದು ಕೃಷ್ಣನೇ ಆಡಿಸಿದ್ದು ಕೃಷ್ಣನೇ ಎಲ್ಲ ಕಪಟನಾಟಕ ಸೂತ್ರಧಾರಿ ಅವನು ಅಂತಕಾನನಮನ್ ಯಮನ ಮುಖವನ್ನು ಯಮನ ಮುಖವನ್ನು ತೋರಿಸಿದ್ದು ಅಲ್ಲಿಗೆ ತೋರಿಸಿದ್ದು ಅಂತ ಕವಿ ಕುಮಾರವ್ಯಾಸ ಒಂದು ಕಡೆ ಮೃತ್ಯು ಮರೆ ಹೊಕ್ಕೊಳ ಎಂಬುದಾಗಿ ಹಾಗೆ ಇಲ್ಲಿ ಹಾಗಾಗ್ಗೆ ನಾನು ಕುಮಾರವ್ಯಾಸನನ್ನು ಸ್ವಲ್ ಸ್ವಲ್ಪ ಒಂದೊಂದು ಮಟ್ಟಿಗೆ ತಂದಿದ್ದೇನೆ ಕಂಪ್ಯಾರಿಟಿವ್ ಅಂದಿವೆಲ್ಲ ತುಲನಾತ್ಮಕವಾಗಿ ನೋಡೋಣ ಎಂಬ ದೃಷ್ಟಿಯಿಂದ ಅಷ್ಟೇ ಅಂತಕಾನನಮನ್ ಏರಿದ ರಣರಂಗಂ ಅಂಥ ಒಂದು ಚಿತ್ರ ಆನೆ ಕುದುರೆ ರಥದ ರಾಶಿ ಕಾಲ್ದಳ ಸತ್ತದ್ದು ಬಾಣಗಳ ಒಟ್ಟಿಲು ಏನು ಬಾಣಗಳು ಒಬ್ಬೊಬ್ರದೇ ಎಷ್ಟು ರಾಶಿ ರಾಶಿ ರಾಶಿ ಬಾಣಗಳನ್ನು ಬಿಟ್ಟಿದ್ದಾರೆ ನೋಡಿ ಒಬ್ಬೊಬ್ಬ ವೀರರು ಅವರವರು ಅವರವರು ಮೆರೆದಂಥ ಕೊಳಗುಳ ಅಂದರೆ ಯುದ್ಧಭೂಮಿ ರಣರಂಗ ಅವತ್ತವತ್ತು ಅವನು ಮೆರೆದ ಮಾಂಡಳಿಕರು ಕಿರೀಟವನ್ನು ತೊಟ್ಟು ತಲೆಯನ್ನು ಮುಪ್ಸಿದಂಥ ಸನ್ ಸಾಮಂತರು ಮಹಾಸಾಮಂತರು ಯಾರಿದ್ರೇನು ಎಲ್ಲರೂ ಹದಿನೆಂಟು ಅಕ್ಷೋಹಿಣಿ ಸೇನೆ ಸತ್ತು ಬಿದ್ದಿದೆ ಎಂದರೆ ಎಂಥ ರೌದ್ರ ಭೀಭತ್ಸ ದೃಶ್ಯ ಚಿತ್ರವನ್ನೇ ಪಂಪ ಕೊಡ್ತಾನೆ ನೋಡಿ ಅದಕ್ಕೆ ಅವನಿಗೆ ಹೇಳೋದು ಚಿತ್ರ ಸರೋರುಹ ಅಂತ ಹೇಳ್ತಾರೆ ಪಂಪನಿಗೆ ಕವಿತಾ ಗುಣಾರ್ನವ ಅಂತಾರೆ ಅದೆಲ್ಲವೂ ಸಾರ್ಥಕ ಅಂತ ಅನ್ಸುತ್ತೆ ನನಗೆ ಅವನ ಕಾವ್ಯನ ಓದಿದಾಗ ಶ್ರೀಕೃಷ್ಣನ ಮುಖವನ್ನ ಧರ್ಮರಾಜ ಒಬ್ಬ ಒಂದ್ಸರ್ತಿ ನೋಡಿದ ಆಗ ಏನು ಹೇಳಲಿಕ್ಕಾಗುತ್ತ ಏನು ಮಾಡಲಿ ಹೇಳು ಅಂತ ಕೇಳ್ತಾನೆ ಮುಂದೆ ಭಗ್ನ ಭಟ ವಿಭೀಷಣಂ ಕೋಟ ಉ್ರವೈರಿತ ಕರೀಂದ್ರಂದ್ರಕಟಕೋಟ ಪರಿಚ್ಯುತ ಭೃಂಗಮಾಳಿ ಕಾತಮದಾಂಭಕ ಪ್ರಕೃತಿರಕ್ತಜಾ ಮತ್ತೋಗಿ ಪರಿತಭೂತದ ಕದಲ ಕದನ ತ್ರೇತ್ರ ಕದ ತ್ರ ಭೂತಸದ ರಕ್ತಳಾಸವ್ರತ ಪರಿತ ಉ್ರವೈರಿಸಾತ ಶತರಾಟಕೋಟಿ ವಿಭೀಷಣೂತಸದ ಕದನ ತ್ರೇತ್ರ ಕದನ ಭೂತ ಸದನ ನಿಶಿತವಾದಂಥ ದಿವ್ಯವಾದಂಥ ಶರ ಬಾಣಗಳು ಮಾರ್ಗಣಗಳು ಅಂತೀವಿ ಮಾರ್ಗಣ ದಿವ್ಯ ಅಸ್ತ್ರಗಳು ರಣದ ಕಿಚ್ಚನ್ ಎಬ್ಸಿವೆ ಈ ಪಟಾಕಿ ಹಬ್ಬದಲ್ಲೇ ನಾವು ಎಷ್ಟು ಧೋಳು ನೋಡ್ತೀವಿ ಇನ್ನು ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಯುದ್ಧ ಮಾಡಿದ ಜಾಗ ಅಂದರೆ ಆ ಒಂದು ಧೂಳು ಹೇಗಿರಬೇಕು ಅರಣ್ಯದ ಕಿಚ್ಚು ಹೇಗಿರಬೇಕು ಬೆಂಕಿ ಇನ್ನೂ ಉರಿತಾಯಿತ್ತೋ ಏನೋ ಉರಿತಾಯಿತ್ತು ಅಂತ ಅನಿಸುತ್ತೆ ಹಾಳಾದವರು ಎಷ್ಟು ಜನ ಸತ್ತವರು ಎಷ್ಟು ಜನ ಸಾವಿರಾರು ಸಾವಿರಾರು ಯೋಧರು ಭಯಂಕರ ಆ ಭಯಂಕರ ಶತ್ರುಗಳು ಸಿತ್ತು ಸತ್ತು ಬಿದ್ದ ಮದ್ದಾನೆಗಳ ಕಪೋಲದಿಂದ ಹರಿಯುವ ಮದಜಲ ಅದನ್ನು ಕವಿತ ಕ ಚಿತ್ರಿಸ್ತಾ ಇದ್ದ ನೋಡಿ ಮದ್ದಾನೆಗಳ ಕಪೋಲದಿಂದ ಹರಿಯುವ ಮದ ಅದನ್ನು ಹೀರಲು ಝೇಂಕರಿಸುತ್ತಿರುವ ದುಂಬಿಗಳ ಗುಂಪು ಇದನ್ನು ಬಿಟ್ಟಿಲ್ಲ ಕವಿ ಆ ಚಿ ಪ್ರಕೃತಿ ಚಿತ್ರಣ ಅನ್ನೋ ಹಾಗೆ ಮುಂದರಿದ ಪಂಪ ಮತ್ತೆ ಚಿತ್ರಿಸ್ತಾ ಇದ್ದಾನೆ ರಕ್ತ ಜಲ ಎಂಬುವ ಮಧ್ಯದಿಂದ ಯೋಗಿನಿಗಳು ಈ ಯೋಗಿನಿಗಳು ಇಲ್ಲಿ ಯೋಗಿನಿ ಯೋಗ ಉಳ್ಳವರುತ್ತಲ್ಲ ಪಿಶಾಚಿಗಳಿಗೂ ಯೋಗಿನಿಗಳಿಗೂ ಕರೀತಾರೆ ಪಿಶಾಚಿಗಳ ಗುಂಪಿನಿಂದ ಆವೃತವಾದಂತಹ ರಣಭೂಮಿ ಅಷ್ಟು ಸೃಷ್ಟಿಸಿದ್ದು ಪ್ರಧಾನತಃ ಪಂಪನ ವೀರ ಅರ್ಜುನನ ಆ ಹರಿಗನ ಅವನ ಪರಾಕ್ರಮ ಅಲ್ವೆ ಆ ಒಂದು ದೆವ್ವ ಪಿಶಾಚಿ ಇವುಗಳ ಭೂತ ಅದರ ಸ್ಥಾನವಾಗಿದೆ ರಣರಂಗ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಅಂಥ ಒಂದು ಪಂದಸ್ಸನ್ನು ಕವಿಯಲ್ಲಿ ಬಳಸಿದ್ದಾನೆ ಗುರುವಂದಾದ ಇವಳು ಉತ್ಪಲಮ್ ಗುರುಮದಲ್ ಮುರಾಜ್ ಶಾರ್ದೋಲಮಾ ಅಂತ ಹೇಳ್ತೇವೆ ಉತ್ಪಲಮಾಲ ವೃತ್ತದಲ್ಲಿ ಈ ಪದ್ಯ ಇದೆ ಅನ್ನೋದಂತ ಗಮನಿಸ್ತೀರಿ ಮುಂದೆ ಸ್ಫುರಿತವರು ಹತಿ ಸ್ಫುರಿತವರು ಹತಿ ಧರಣಿ ತಳ ಇತ್ತರಿ ವಿಯತ್ತಳಂಭದು ನೋಳ್ಪೊಡೆ ನಾಳೆ ಪತತ್ ಪತತ್ರಿಜರ್ಜರಿ ಸೇತಂ ರಿಪುನರಾಧಿಪ ರಕ್ತಧುನಿ ಪ್ರವಾಹ ಪಿಂಜರಿತಮೇ ಪಿಂಜರಿ ತಮೇ ವೀರಮೊಗನೇ ವಗನತ್ರ ವೀರ ಮುಂದಿನ ಪದ್ಯವಂತೂ ತಾವು ಗಮನಿಸಿ ಚಂಪಕಮಾಲಾ ವೃತ್ತಾಂತಲೇ ಹೆಸರಿದ್ದಕ್ಕೆ ಛಂದಸ್ಸೇ ಮನೋಹರವಾದ್ದು ಸ್ಫುರಿತ ವರೂಥ ಚಕ್ರ ಹತಿ ಆರಂಭ ಸ್ಫುರಿತ ವರೂಥ ಚಕ್ರ ಹತಿ ಇಂ ಎಂದೇ ಆರಂಭ ಪ್ರಕಾಶಿಸುವ ಸ್ಫುರಿತ ಪ್ರಕಾಶಿಸುವ ವರೂಥ ಚಕ್ ವರೂಥ ಚಕ್ರ ವಿವಿಧ ರಥಾ ಅವುಗಳ ಗಾಲಿಗಳಿಂದ ಉಬ್ಬಿ ತಗ್ಗಿ ಉಬ್ಬಿ ತಗ್ಗಿ ಗುಂಡಿ ದಿಬ್ಬ ಬಿದ್ದಂಥ ಆಹಾ ರಂಗಭೂಮಿ ಆ ಒಂದು ರಣರಂಗ ರಣರಂಗ ಇನ್ನು ಗಗನ ಮಂಡಲವೋ ಅದೆಲ್ಲ ಅದು ನೋಡಿ ಆವರಿಸಿದೆ ಎಲ್ಲವನ್ನೂ ವೀರ ಸಮೂಹದ ದಿವ್ಯಾಸ್ತ್ರಗಳು ಆ ಬಾಣದ ಅಲಗುಗಳ ಚೂಪಾದ ಜರ್ಜರಿತವೋ ಆ ದಿಕ್ಕುಗಳೋ ಶತ್ರುರಾಜ ರಕ್ತದ ನದಿ ಹಾಗೆಯೇ ಹರಿದು ಅದರ ಜೊತೆಗೆ ಮಾಂಸ ಮಜ್ಜೆ ಪಿತ್ತರಸ ಹಳದಿ ಬಣ್ಣ ಎಲ್ಲ ಬಣ್ಣ ಬಣ್ಣಗಳು ಟೆಕ್ನಿಕಲ್ರಂತೀವಲ್ಲ ಆಗಿದೆ ರಂಗಭೂಮಿ ರಣರಂಗ ಅಂತಲೇ ಕವಿ ಅಂದರೆ ಎಲ್ಲ ಬಣ್ಣಗಳಿಂದಲೂ ಕೂಡಿ ಹರಿತಾಯಿದಂತೆ ಹೀಗೆ ನಮಗೆ ಬೀಭತ್ಸತೆ ಈ ಅರ್ಜುನನ ಅಂದರೆ ಹರಿಗ ಪಂಪನ ಕಥಾನಾಯಕ ಹರಿಕ ಅವನ ಪರಾಕ್ರಮ ಇನ್ನು ಹೇಗಿರಬೇಕು ಪಂಪಮ್ಮನ ಉದ್ದೇಶ ಏನಪ್ಪ ಅಂದರೆ ಅವನ ನಾಯಕನ ಪರಾಕ್ರಮವನ್ನು ಇವು ಕಾವ್ಯದ ಜೊತೆ ಆ ಅದಟು ಅಂತೀವಿ ನಾವು ಆ ಶೌರ್ಯ ಆ ಶೌರ್ಯನ ಪೊಗಳ್ಮನೇ ಪೊಗಳ್ ಇನ್ನು ಹೇಗೆ ಬಣ್ಣಿಸಲಾದೀತು ಪಂಪನೇ ವ್ಯಾಸರನ್ನ ಅನುಸರಿಸಿ ಅನುಕರಿಸಿ ಕಾವ್ಯವನ್ನು ರಚಿಸಿದ ಸಂದರ್ಭದಲ್ಲಿ ಹೀಗೆ ಹೇಳಬೇಕಾದ್ರೆ ವ್ಯಾಸರ ಭಾರತದಲ್ಲಿರುವ ಚಿತ್ರಣ ಇನ್ನು ಹೇಗಿದ್ದಾತು ಅದನ್ನು ನಾವಿಲ್ಲಿ ನೀಡ್ತಾ ಇಲ್ಲ ಪಂಪನ ಚಿತ್ರವನ್ನು ನೀಡುವುದೇ ನಮ್ಮ ಪ್ರಧಾನ ಉದ್ದೇಶ धृतराष्ट्रनुं गांधारियुं धृतराष्ट्रधारियों दुर्योधन पिंडिपानुम चंद्रमला समस्तापुर ದುಶಾಸನ ಲಕ್ಕಣ ಭೂರಿ ಶ್ರವ ಸೋಮದತ್ತ ಭಗದತ್ತ ಬಾಹ್ಲೀಕ ಶಲ್ಯ ಶಕುನಿ ಸೈಂಧವ ಕರ್ಣ ಪ್ರಮುಖರಪ್ಪ ನಾಯಕರ ಪಿಂಡಿರುಂ ತಮ್ಮ ಗಂಡರಂ ಕೊಳುಗುಳದು ಅರಸಿ ಕಾಣದೆ ಬಾಯಣಿದು ಪಡೆಯಿಸುತ್ತೂ ಯೋಧಪತಿ ಕೆಡೆ ದೆಸೆದಪ್ಪಿದ ವನ ಕರಿ ಕರೇಡುಗಳು ಮನ್ ಅಡಟ್ಟಿಲ್ಲದೆ ಕಲ್ಪ ಉಡಿದು ಕೆಡೆ ಬಂಬಲ ಮಾಡಿದ ವನಲತೆಗಳು ಈಗ ಎರಡನೆಯಲ್ಲಿ ಈ ವಚನವನ್ನು ಆಲಿಸಿತಾವು ಎಂಬ ನೆಗಮ್ ಧೃತರಾಷ್ಟ್ರ ನಂ ಗಾಂಧಾರಿಯಂ ಒಂದಾಗಿ ಬರೇ ಎಂದು ಶುರುವಾಗುತ್ತೆ ಅಂದರೆ ರಣಚಿತ್ರಣ ಹೀಗೆ ಎನ್ನುವಷ್ಟರಲ್ಲಿಯೇ ಧೃತರಾಷ್ಟ್ರ ಗಾಂಧಾರಿ ಬಂದರು ದುರ್ಯೋಧನನ ಮಡದೀಯರಾದ ಭಾನುಮತಿ ಚಂದ್ರಮತಿ ಇಡೀ ರಾಣಿವಾಸ ಪಂಪದಲ್ಲಿ ಇರುವ ಚಂದ್ರಮತಿ ಇವರು ವಿಶ್ವ ಒಂದು ವ್ಯಾಸಭಾರತದಲ್ಲಿ ಆಗಲಿ ಕುಮಾರವ್ಯಾಸ ಭಾರತದಲ್ಲಿ ಆಗಲಿ ಇದ್ರ ಗಮನೀಯ ಇಲ್ಲಿ ಪಂಪ ತಂದಿದ್ದಾನೆ ಕೌರವನ ಮಗ ಲಕ್ಷಣನ ಮಾಡದಿ ಭೂರಿಶ್ರವ ಸೋಮದತ್ತ ಭಗದತ್ತ ಇವನು ವೈಷ್ಣವ ಶಕ್ತಿ ಪ್ರಯೋಗಿಸಿದವನಲ್ಲವೇ ಸುಪ್ರತೀಕ ಆನೆಯನ್ನೇ ರಣರಂಗದಲ್ಲಿ ಮೆರೆಸಿದಾತ ಅವನ ಮಾಡದಿ ಭಗದತ್ತನ ಮಾಡದಿ ಬಾಲ್ಹೀಕ ಮದ್ರರಾಜ ಗಾಂಧಾರಿಯ ಅಣ್ಣ ಶೈಲ ಶಲ್ಯ ಕಪಟದ್ಯೂತ ಪ್ರವೀಣ ಶಕುನಿ ಚಕ್ರವ್ಯೂಹದಲ್ಲಿ ವಿಜೃಂಭಿಸಿದ ಜಯದ್ರಥ ಸೈಂಧವ ಭಾರತದ ಒಂದು ಮಹಾನ್ ಪಾತ್ರ ದಾನಶೂರ ಆದರೂ ಅನೇಕ ಸೂಕ್ಷ್ಮ ಸಂದರ್ಭಗಳಲ್ಲಿ ಅವಿವೇಕಿ ಎನಿಸಿದವನು ದ್ರೌಪದಿಯ ಅಂಬರವನ್ನು ಸರಿಯುವಾಗ ಅಥವಾ ಅಭಿಮಾನಿಯ ಬಿಲ್ಲನ್ನು ಹಿಂದಿನಿಂದ ಮುರಿದಂಥ ಒಂದು ಹೇಳಿತನ ಇದೆಲ್ಲವೂ ನಾವು ಕಾಣುತ್ತೇವೆ ಅಲ್ವೇ ಅಂತಹ ಕಾರಣ ಕರ್ಣನಲ್ಲಿಯೇ ಇರ್ತಕ್ಕಂಥ ಒಂದು ದಾನಶ್ವರತ್ತು ಬೇರೆ ಈ ಒಂದು ನ್ಯೂನತೆಗಳು ಅವನಲ್ಲಿ ಇದೆ ನೋಡಿ ಎಲ್ಲರೆಲ್ಲರ ಹೆಂಡಿರು ಘಟ್ಟಿ ಧ್ವನಿಯಲ್ಲಿ ಆಕ್ರಂದಿಸುತ್ತ ಗಂಡ ಆನೆ ಸಲಗವು ದೊಪ್ಪೆಂದು ಬಿದ್ದಾಗ ಮಿಕ್ಕ ಹೆಣ್ಣು ಆನೆಗಳು ಹೇಗೆ ರೋಧಿಸುತ್ತವೆಯೋ ಹಾಗೆ ಕಲ್ಪವೃಕ್ಷ ಕೆಡದಾಗ ಇನ್ನೆಲ್ಲಿ ಆಸರೆ ಎನ್ನದೆ ನೊಂದು ನೊಂದು ಸುಟ್ಟು ಕಾಡುಬಳ್ಳಿಗಳ ಹಾಗೆ ಆ ಹೆಂಡತಿಯರೆಲ್ಲ ಬಂದರಂತೆ ಪಂಪ ನೀಡ್ತಾ ಇದ್ದಾನೆ ಆ ಒಂದು ಚಿತ್ರಣವನ್ನ ಈ ಒಂದೊಂದು ಕಾವ್ಯಕ್ಕೆ ಸಹಜತೆಯನ್ನು ಕಟ್ತಾನೆ ಪಂಪ ಮೋದುಗರ ಮನಸ್ಸಿನಲ್ಲಿ ಕೀಲಿಸುವ ಹಾಗೆ ಚಿದವು ಎರ್ದ ವಾಸುಳಿನುಳ್ ಅಳು ಕಲಲ್ದು ಬಳಲ್ದು ಜೋದನೇ ಮರುವು ಬೇಗದೊಳ್ ಮೊಗಂ ಅಣಂ ದೆಸೆಗಾಣದ ನೋಟಂ ಆರುಗಿಸೇ ಬಂದು ದಂದು ಕರುಣ ಬರೆ ವೈರಿ ದೃಪಾಂಗನಾಜನ ಅಂದು ಕರುಣಂ ಬಂದುದು ಮುಂದೆ ಐದನೆಯ ಪದ್ಯದಲ್ಲಿ ಇರಿವ ಪಿಣಿಲ್ ತೆರಳೊರೆಯವ ಕಣ್ಬನಿ ಇರಿವ ಪಿಣಿಲ್ ಪಿಣಿಲ್ ಅಂದರೆ ಆ ಹೊಳಲು ಆ ಒಂದು ಜನಪದ ದೇಸಿ ಪ್ರಯೋಗಗಳು ನೋಡಿ ಇಲ್ಲಿ ಹೇಗಿದೆ ಎಳಲು ಅನ್ನೋದು ಪಿಣಿಲ್ ಅಂತಾಗಿದೆ ಇಲ್ಲಿ ಜನಪದ ದೇಸಿ ಪ್ರಯೋಗ ರಣರಂಗಕ್ಕೆ ರೋಧಿಸುತ್ತಾ ಬಂದ ಶತ್ರು ರಾಜ ರಾಣಿಯರು ಕೌರವನ ಕಳೆಯವರು ಕೌರವರವರು ಹೇಗೆ ಬಂದದ್ದು ಸಡಿಲಗೊಂಡ ಜಡೆ ಪ್ರವಾಹದಂತೆ ಒಂದೇ ಸಮ ಸುರಿಯುವ ಕಣ್ಣೀರು ತೆರಳು ಒರೆವ ಕಣ್ಬನಿ ಎನ್ನುತ್ತಾನೆ ಪಂಪ ಒಂದೇ ಸಮನ ಎದೆ ಬಡಿಕೊಳ್ಳುತ್ತಿದೆ ಅಚ್ಚು ಅಚ್ಚುಹೊಯ್ದಂತೆ ಇದ್ದಂಥ ಒಂದು ಬಾಸುಂಡೆಗಳು ನೋವಿನಿಂದ ಕೆನ್ನೆಗಳ ಮೇಲೆ ಮುಖದಲ್ಲಿ ಮೂಡಿದಂಥ ಬಾಸುಂಡೆಗಳು ಅವುಗಳಿಂದ ನೆಗ್ಗಿ ತಗ್ಗಿ ಕೆರಳಿ ಬಳಲುತ್ತಿರುವ ಒಳಲು ಆ ಶರೀರ ನಡುಕ್ತಾ ಇದ್ದಾರೆ ಪಾಪ ನೋವಿನಿಂದ ವ್ಯಥೆ ಆ ಹೊತ್ತು ದಿಕ್ಕು ಕಾಣದ ಕಣ್ತುಂಬ ನೀರಿನ ದಾರಿ ತುಂಬ್ಕೊಂಡು ಬಿಟ್ಟಿದೆ ನೋಡಿ ಆವಾಗ ದಿಕ್ಕು ಕಾಣೋದಿಲ್ಲ ಕಣ್ತುಂಬ ಯಾವಾಗ ನೀರು ತುಂಬ್ಕೊಳ್ತೋ ಆವಾಗ ತತ್ತರಿಸು ಹಾಗಾಗುತ್ತೆ ನೋಡಿ ಆ ಒಂದು ಕರುಳಿರುವ ನೋಟ ಇದೆಯಲ್ಲ ಕರುಳು ಇರಿಯುವಂಥ ನೋಟ ಯಾರನ್ನೇ ಆಗಲಿ ದುಃಖ ಪಡುವ ಆಗುತ್ತಿದೆ ಎನ್ನುತ್ತಾನೆ ಕವಿ ಆ ರಾಣಿಯರು ನೋವು ಕರುಣೆ ಮೂರ್ತಿ ವೆತ್ತ ಹಾಗೆ ಬಂದರಂತೆ ಎಂಥ ಒಂದು ಅಳಲಿನ ಚಿತ್ರಣವನ್ನೇ ಪಂಪ ನೀಡ್ತಾನೆ ನೋಡಿ ಅದು ಸಹಜವೇ ಆಗಿದೆ ಆ ಒಂದು ರಣಚಿತ್ರಣಕ್ಕೆ ಅನು ಅನುಸಾರವಾಗಿ ಭೀಭತ್ಸ ಅನ್ನಿಸೋ ಹಾಗೂ ಆಗುತ್ತೆ ರೌದ್ರ ಅಂತಲೂ ಅನಿಸುತ್ತೆ ನೋಡಿ ಮುಂದೆ ಗಾಂಧಾರಿಗಂ ಧರ್ಮುತ್ರಗಿಡಿ ಎನ್ನ ಧ್ವಜ ಐಯ ಐಯ ನೀ ಅದಕ್ಕೆ ಅಣರದಿರಿ ಮುಂದೆ ಒಂದು ಸಾಲಿನ ವಚನ ಇದೆ ಹಾಗೂ ಆರನೆಯ ಪದ್ಯದಲ್ಲಿ ಆಶ್ವಾಸ ಕಥೆ ಮುಂದುವರಿತಾ ಒಂದೇ ಸಾಲಿನ ವಚನ ನೋಡಿ ಆ ಗಳ್ ಧರ್ಮಪುತ್ರಂ ಧೃತರಾಷ್ಟ್ರಂಗಂ ಗಾಂಧಾರಿಗಂ ಎರಗಿ ಪೊಡೆವಟ್ಟು ಪೊಡಮಟ್ಟು ಪೊಡೆವಟ್ಟು ಒಂದೇ ಪದ ಆಗ್ತದದು ಆಗ ಧರ್ಮರಾಜನು ಧೃತರಾಷ್ಟ್ರ ಗಾಂಧಾರಿಯರಿಗೆ ತಲೆಬಾಗಿ ನಮಸ್ಕರಿಸಿ ಹೇಗೈದುಂ ಎನ್ನ ಎನ್ನುತ್ತಾನೆ ಆ ಪದ್ಯದಲ್ಲಿ ಆರನೇ ಪದ್ಯದಲ್ಲಿ ಶುರುವಾಗೋದು ಹೇಗೈದುಂ ಎನ್ನ ಧರೆಯೋ ಅನ್ನೋ ಹಾಗೆ ಏನು ಮಾಡಲಿ ಏನು ಮಾಡಲಾದಿತು ತಂದೆ ನನ್ನ ಪಾಲಿನ ರಾಜ್ಯದ ಒಂದು ಭಾಗವನ್ನು ಕುಮಾರವ್ಯಾಸ ಜ್ಞಾಪಕ ಬರುತ್ತಿಲ್ಲ ಹೇಳ್ತಾನೆ ಎಳ್ಳಿನ ತುದಿಯು ಆಕ್ರಮಿಸಿಕೊಳ್ಳುವಷ್ಟು ಜಾಗವನ್ನು ನಿಮಗೆ ನಾನು ಕೊಡುವುದಿಲ್ಲ ಹೋಗಿಯಿಂದ ಅಬ್ಬರಿಸಿದ್ದ ದುರ್ಯೋಧನ ಹೀಗೆ ರಾಜ್ಯದ ಒಂದು ಭಾಗವನ್ನು ನೀವು ಕೊಡು ಕೊಡು ಅಂತ ಕೊಡ ಹೇಳಿದರೂ ಕೂಡ ನಿಮ್ಮ ಮಾತಿಗೆ ಒಂದು ಸ್ವಲ್ಪವೂ ಬೆಲೆ ನೀಡದೆ ರಾಜ್ಯವನ್ನು ಕೊಡದೆ ಯಾವ ರೀತಿಯಲ್ಲಿಯೂ ಸರಿಯಾಗಿ ಯಾವ ರೀತಿಯಲ್ಲಿ ಹೇಗಿಲ್ಲದೆ ನೆಗಳ್ ನೆಗಳ್ದ ನೆಗಳ ಅಳಿದಂ ಹಾಗೆ ಹೋಗಿಬಿಡ್ಲಲ್ಲ ನಿಮ್ಮ ಮಗ ನೀವು ಎಷ್ಟು ಹೇಳಿದರೂ ಕೇಳಿದೆ ನಿಮ್ಮ ಮಾತಿಗೆ ಬೆಲೆಯನ್ನು ಕೊಡದೆ ಯಾವ ರಾತ್ರಿ ಯಾವ ರೀತಿಯಲ್ಲೂ ಕೂಡ ಸರಿಯಾಗಿ ನಡ್ಕೊಳ್ಳದೆ ಅದು ಗಮನಿಸಬೇಕಾದ್ದು ಮಹಾಭಾರತದಲ್ಲಿ ಮೊದಲನೇ ಕೊನೆ ತನಕಲ್ಲಿ ಈ ಭಾರತ ಬಹ ಭಾರತದಲ್ಲಿಯೂ ಅಷ್ಟೇ ದುರ್ಯೋಧನ ನಡ್ಕೊಂತ ರೀತಿ ಅಂತ ತಾವು ಗಮನಿಸ್ತೇವೆ ನೋಡಿ ಯಾವ ರೀತಿಯಲ್ಲಿಯೂ ಸರಿಯಾಗಿ ಇರದಂಥ ರೀತಿಯಲ್ಲಿ ಖಾದಿ ನಾಗಧ್ವಜನ್ ಅಂದರೆ ಸರ್ಪಧ್ವಜ ದುರ್ಯೋಧನನ ಸರ್ಪಧ್ವಜ ಸರ್ಪಕೇತನ ಪನ್ನಂಗಕೇತನ ಹೀಗೆಲ್ಲ ಕರೀತಾರೆ ನೋಡಿ ಸರ್ ದುರ್ಯೋಧನ ತನ್ನ ಅಳಿವನ್ನು ತಾನೇ ಕಂಡುಕೊಂಡ ನಾ ತಾನೇ ಕಂಡುಕೊಂಡ ನಲ್ಲವೇ ನೀವು ಅದಕ್ಕೆ ಅಳಲದಿರಿ ಎನ್ನುತ್ತಾನೆ ಧರ್ಮರಾಜ ಧೃತ್ತರಾಷ್ಟ್ರ ಗಾಂಧಾರಿಯರಿಗೆ ಸ್ವಲ್ಪ ಸಮಾಧಾನ ಸಾಂತ್ವನ ಹೇಳುವ ಹಾಗೆ ನೀವು ನಿಮ್ಮ ತಪ್ಪಲ್ಲ ಅವನ ತಪ್ಪು ಪೂರ್ತಿ ಅವನದೇ ಅಪರಾಧ ಅದಕ್ಕೆ ನೀವು ದಯವಿಟ್ಟು ತುಂಬ ದುಃಖಿಸಬೇಡಿ ನನ್ನ ಮಾತನ್ನು ದಯವಿಟ್ಟು ಬೆಲೆ ಕೊಟ್ಟು ಎಂಬುದಾಗಿ ಹೇಳ್ತಾ ಇದ್ದಾನೆ ಆತ ನೋಡವೋಯಿತು ಪಗೆ ನಿಮಗಾತನಿಂಗ್ ಅಗ್ಗಳದ ಮಗನೆ ನಖ ಮಾಂಸ ಪ್ರೀತಿಯೊಳೆನೆಗಳೆ ಇಂಗ್ ಪಡೆಮಾತೆ ಪಂಬಲಿಸದೆ ಆತನ ಪಂಬಲಿಸದೆ ಎಂದ ಪಂದಿನ ಏಳನೆಯ ಕಂದ ಪದ್ಯದಲ್ಲಿ ಮತ್ತೆ ಹೇಳ್ತಾಯಿದ್ದಾನೆ ಆತ ನೊಡಗೋಯ್ತು ಪೊಗೆ ಪಗೆ ಪೊಗೆ ಹಾಗೆಯ ಹೋಗೆ. ಅಲ್ಲಿ ಪೊಗೆ ಅಂತಲ್ಲ ಪಗೆ ಅಂತಲ್ಲ ಇರೋದು ಹಾಗೆಯೇ ಆತ ನೊಡಹೋಯ್ತು ಪಗೆ ಧರ್ಮರಾಜ ಹೇಳ್ತಾಯಿದ್ದಾನೆ ದುರ್ಯೋಧನ ಯಾವಾಗ ಸತ್ತನೋ ಅದರ ಜೊತೆ ಆತನ ಜೊತೆಯಲ್ಲಿಯೇ ಅವನಲ್ಲಿದ್ದ ಅವನ ಬಗ್ಗೆ ಇದ್ದ ದ್ವೇಷವೂ ಹೋಯಿತು ನೀವು ಅದಕ್ಕೆ ದುಃಖ ತಂದೆ ಗಾಂಧಾರಿ ನೀವು ದುಃಖಿಸಬೇಡಿ ದ್ವೇಷ ಅವನೊಂದಿಗೆ ಹೋಯಿತು ತಂದೆ ದುರ್ಯೋಧನನಿಗಿಂತ ನಾನು ನಿಮಗೆ ಉತ್ತಮನಾದ ಮಗನೂ ಆಗಬೇಕು ಆಗಬಲ್ಲೆ ಅಲ್ಲವೇ ನಿಮಗೆ ಆತನಿನ್ ಅಗ್ಗಳದ ಮಗನೇನ್ ಆ ಅವನಿಗಿಂತಲೂ ನಾನು ಶ್ರೇಷ್ಠನಾದ ಮಗ ಆಗ್ತೇನೆ ನಖ ಮಾಂಸ ಪ್ರೀತಿಯೊಳೆ ನೆಗಳ ಒಂದು ಉಪಮಾನವನ್ನು ಕೊಡ್ತಾನೆ ಕವಿ ನೋಡಿ ಸಹಜವಾದ ಒಂದು ಹೋಲಿಕೆ ಕೊಡ್ತಾನೆ ಉಗುರಿಗೂ ಮಾಂಸಕ್ಕೂ ಹೇಗೆ ಒಕ್ಕೂಡಿದಂತೆ ಒಂದೇ ಒಂದು ತುಂಬ ಅನ್ಯೋನ್ಯವಾದ ಪ್ರೀತಿಯಿಂದ ಅಂಟುಕೊಂಡಿರ್ತೇವೆ ನೋಡಿ ಮಾಂಸಕ್ಕೂವ್ರಿಗೂ ಬಿಟ್ಟುಬಿಟ್ರೆ ಅಲ್ಲಿ ಸ್ವಾರಸ್ಯ ಇಲ್ಲ ಎರಡೂ ಒಂಟುಕೊಂಡು ಅಂಟ್ಕೊಂಡಿರುತ್ತೆ ಆ ರೀತಿಯಾದ ಅನ್ಯೋನ್ಯ ಪ್ರೀತಿಯಿಂದ ನಡೆದುಕೊಳ್ತೇನೆ ನಾನು ನೀವು ದಯವಿಟ್ಟು ಬೇರೆ ಮಾತು ತೊಗೋಬೇಡಿ ಪಡೆ ಮಾತೇ ಬೇರೆ ಮಾತೇನು ದಯವಿಟ್ಟು ಹಂಬಲಿಸದೆ ನೀವು ನಾನು ಹೇಳಿದ ಹಾಗೆ ಹಂಬಲಿಸದೆ ನಾನು ಹೇಳಿದ ಹಾಗೆ ಮಾಡಿ ಎಂಬುದಾಗಿ ನೃತ್ಯರಾಷ್ಟ್ರ ಹೇಳುವಾಗ ಇಂಬುದ ಧೃತರಾಷ್ಟ್ರ ಇಂತ ಶತಮ ಆ ನೇನೆ ಸಂಸ್ಕಾರ ಈ ವನಿತ ಯಾವರ ಹೀಗೆ ಧರ್ಮರಾಜ ಹೇಳುವಾಗ ಮುಂದೆ ಧೃತರಾಷ್ಟ್ರ ನೊಂದು ಹೇಳ್ತಾ ಇದ್ದಾನೆ ನೊಂದಿದ್ದು ಅನ್ನೋ ಪದ ಈಗ ಸರಿ ಇದೆ ಆದರೆ ಮೆರೆಯುವಾಗ ಆಗಿತ್ತು ನಾವು ಅದನ್ನು ಗಮನಿಸ್ತೇವೆ ಅದೀಗ ತಗೊಳ್ಳೋದು ಬೇಡ ಕವಿಯ ಮಾತನ್ನ ಕೇಳೋಣ ಎಂಬುದು ಧೃತರಾಷ್ಟ್ರನ್ ಇಂಥೆಂದಮ್ ವಚನ ಒಂದೇ ಸಾಲು ಹಾಗೂ ಎಂಟನೆಯ ಒಂದು ಕಂದ ಪದ್ಯದಲ್ಲಿ ತನೆಯ ಆದುದು ಇದು ಶುರುವಾಗುತ್ತೆ ಪಂದ್ಯ ಪದ್ಯ ಹೀಗೆ ತನೆಯ ಶತಮ್ ಆದು ಅಲ್ತು. ಧೃತರಾಷ್ಟ್ರ ಹೇಳ್ತಾನೆ ಈಗ ಅವನಿಗೆ ನೋವು ಅಂದರೆ ಏನು ಎಂಬುದು ಅರ್ಥ ಆಗ್ತಾ ಇದೆ ಮೊತ್ತು ಗೊತ್ತಿರಲಿಲ್ಲ ನೋವು ಏನು ಅಂತಲ್ಲದೆ ಮೆರೆಯುವಿಕೆ ಇತ್ತು ಮಗನ ಯಾವುದೇ ಒಂದು ಅಕೃತಿಯ ಇದೆಯೋ ಅದಕ್ಕೆಲ್ಲಕ್ಕೂ ಬಾಗಿ ತಲೆಬಾಗಿ ಸಮ್ಮತಿ ಕೊಡ್ತಾಯಿದ್ದ ಈಗ ಕಳ್ಕೊಂಡ ಮೇಲೆ ಎಲ್ಲ ಕಳ್ಕೊಂಡು ಏನು ಅಳಲು ಏನು ದುಃಖ ಅಂದರೆ ಏನು ಗೊತ್ತಾಗ್ತಾ ಇದೆ ಅರ್ಥವಾಗ್ತಾ ಇದೆ ತನೆಯ ಶತಮ್ ನನಗೆ ನೂರು ಜನ ಮಕ್ಕಳ ಮಕ್ಕಳಾಗಲಿಲ್ಲ ಧರ್ಮರಾಜ ಆಗಲಿಲ್ಲ ಆದದ್ದು ಆಗಿ ಹೋಯಿತು ಬಿಡು ಅಷ್ಟೇ ಮಟ್ಟಿಗೆ ನೂರು ಮಕ್ಕಳಾಗಲಿಲ್ಲ ಅಲ್ಲ ಅಷ್ಟೇ ಮಟ್ಟಿಗೆ ತಡೆಯಲು ದುಸ್ಸಹ ಎನಿಸ್ತಕ್ಕಂಥ ನೂರು ವಿಧ ದುಃಖಗಳೇ ತಾನಾದವಲ್ಲವೇ ನೂರು ಮಕ್ಕಳ ಜೊತೆಗೆ ನೂರು ಮಕ್ಕಳು ನೂರು ಥರದ ದುಃಖ ತಂದರು ಆದದ್ದು ಆಗಿ ಹೋಯ್ತು ಬಿಡು ಧೃತರಾಷ್ಟ್ರ ಹೇಳಿದೆ ಏ ಹ್ಯಾಂಡಲ್ಲ ಬಂದಿದ್ದಾರೆ ನೋಡು ಈ ಹೆಂಡತೀರವರವರು ಅವರವರವರವರು ಹೆಂಡತೀರೆಲ್ಲ ಬಂದಿದ್ದಾರೆ ಅಳ್ತಾ ಇದ್ದಾರವರು ಅವರವರ ಗಂಡಂದಿರ ದೇಹಗಳನ್ನು ಶವ ಸಂಸ್ಕಾರ ಮಾಡಲು ಅವರಿಗೆ ಕೊಡವೇ ಅವರವರ ಒಂದು ಪುರುಷರು ಯಾರಿದ್ರು ಅವರ ಕಳೆ ಬರ ಇದೆಯಲ್ಲ ಅವನ್ನ ಸಂಸ್ಕಾರ ಮಾಡಿಕೊಳ್ಳಿ ಕೊಟ್ಬಿಡು ಆ ಹೆಂಡರಿಗೆ ಎಂಬುದಾಗಿ ಧೃತರಾಷ್ಟ್ರ ತುಂಬ ನೋವಿಂದ ಭಾರವಾದ ಧ್ವನಿಯಲ್ಲಿ ಹೇಳ್ತಾನೆ ಹೀಗೆ ಆ ಧೃತರಾಷ್ಟ್ರ ಹೇಳಿದ ನಂತರ ಎಂಬುದು ಅದಾವುದು ದೋಷಂ ಅವರ್ಗೆಲ್ಲಂ ಸಂಸ್ಕಾರ ವಿಧಿಯಂ ನಾನೇ ಪಕ್ಕದೊಳಿರ್ದು ಮಾಡಿಸುವೆಂ ಎಂಬ ನೆಗಂ ಕರ್ಣನ ಕಳೇವರಮಂ ತಳ್ಕೈಸಿಕೊಂಡು ಪಾಂಡವರ್ ಐವರು ಅಲ್ಲಿಗೆ ಬರಿಸಿ ಮುಂದೆ ವಚನದಲ್ಲಿ ಎಂಬುದುಂ ಅದಾವುದು ದೋಷಂ ಅವರ್ಗೆ ಎಲ್ಲಂ ಸಂಸ್ಕಾರ ವಿಧಿಯಂ ನಾನೇ ಪಕ್ಕದೊಳ್ ಇರ್ದು ಮಾಡಿಸುವೆನ್ ಎಂಬ ನೆಗಂ ಕವಿ ಹೇಳ್ತಾ ಹೀಗೆ ಹೇಳುವಾಗ ಧೃತರಾಷ್ಟ್ರ ಇದರಲ್ಲಿ ಏನೂ ಇದೆ ಇದರಲ್ಲಿ ಏನಿದೆ ತಂದೆ ದೋಷವಿದೆ ತಂದೆ ಎಂಬುದಾಗಿ ಧರ್ಮರಾಜನು ಹೇಳುವಷ್ಟ್ರ ಹಾಗೆ ಹೇಳುವಲ್ಲಿ ಅನ್ಯಗಂ ಕೊಂತಿ ಬಂದು ಕರ್ಣನ ಕಳೇವರವನ್ನು ತಳ್ಕೈಸಿಕೊಂಡು ಪಾಂಡವರೈವರು ಅಲ್ಲಿಗೆ ಬರಿಸಿ ಕುಂತಿದೇವಿಯು ನಿಧಾನವಾಗಿ ಬಂದು ಕೆಡದಿದ್ದ ಕರ್ಣನ ಕಳೆಬಲವನ್ನು ಹಾಗೆ ತಾಯ ಒಂದು ಹೆಂಗರನ್ನ ಹಾಗೆ ಆ ಹೆಂಗಿರ್ತದೆ ವಾತ್ಸಲಿದ ಒಳಗೂಡಿ ತಬ್ಬಿಕೊಂಡು ಅಳುತ್ತಾ ಹೇಳ್ತಾಳೆ ನೋಡಿ ರೇ the piece. ಆರೂ ಇಲ್ಲ ಯಮಗೆ ನೀಮಗೆ ಅಣ್ಣ ಕುರುಧಾನ ಕರುಪನೆ ನಿಚ್ಚಟುಂಬಿಸುಟೂ ನಿನ್ನಯ ಪೇರ್ ಆಳಿಯಂ ಮೆರೆಯ ವೇ ಬಾಯ ತಂ The David I A A A a young in the people. Ash. ಜನ ಆದ ಮೇಲೆ ಹತ್ತನೆಯ ಚಂಪಕಮಾಲ ವೃತ್ತದಲ್ಲಿ ಕವಿ ಹೇಳ್ತಾಯಿದ್ದಾನೆ ಕುಂತಿಯ ನೋವು ಏನಿತ್ತು ಅನ್ನೋದನ್ನು ಅರಿಪಿದರಂ ಆರುಂ ಇಲ್ಲ ಯಮಗೆ ಅರಿಪಿದರ ಆರು ಇಲ್ಲ ಯಮಗೆ ಎಂಬುದಾಗಿ ಹೇಳ್ತಾ ಇದ್ದಾನೆ ತಾಯಿಯ ನುಡಿ ಕೇಳಿ ಬಹು ದುಃಖಪಟ್ಟದಾನೆ ನಮ್ಮ ಧರ್ಮರಾಯ ಸಹಿಸಲಾರದೆ ಒಂದು ಕಡೆ ಮತ್ತೊಂದು ಕಡೆ ಬರುತ್ತೆ ಇನ್ನು ಮೇಲೆ ಸ್ತ್ರೀಯರಿಗೆ ಗುಟ್ಟನ್ನು ಭರಿಸ್ತಕ್ಕಂಥ ಸಹಿಸ್ತಕ್ಕಂಥ ಶಕ್ತಿ ಇಲ್ಲದೆ ಹೋಗಲಿಂತ್ಲೂ ಯುದಿಷ್ಟಿರ ಹೇಳಿಬಿಟ್ಟ ಅನ್ನೋದು ಒಂದು ಮಾತಿದೆ ಅಂದರೆ ಗುಟ್ಟು ಯಾವ ರೀತಿಲೂ ಅವರು ತೆಗೆದಿಟ್ಕೋಬಾರ್ದು ತಾವೇ ಬದುಕೋಬಾರ್ದು ಅದರಿಂದಾಗಿ ಕೃಷ್ಣ ಕಣ್ಣನಿಗೆ ಆದಂಥ ಟ್ರಾಜಿಡಿ ಅವರ ಮಕ್ಕಳಿಗೆ ಆಮೇಲಾಗುತ್ತೇನೋ ಅದರಿಂದ ಸ್ತ್ರೀಯರಿಗೆ ಗುಟ್ಟನ್ನು ಹೆಚ್ಚಿಗೆ ಇಟ್ಕೋಬೇಡಿ ಅಂತನೋ ಒಂದು ಪ್ರತೀತಿ ಒಂದು ಕಥೆ ಕೂಡ ಇದೆ ಕಾರಣ ನೀನು ಅರಿಪಿದರಾರಂ ಇಲ್ಲ ಯಮಗೆ ನೀನ್ ಯಮಗೆ ಅಣ್ಣನ್ ಎಂದು ಮುನ್ನಂ ಹೇ ಕರ್ಣ ನೀನು ಕೌಂತೆಯ ನಮ್ಮ ಅಣ್ಣ ಹಿರಿಯ ಅಣ್ಣ ಎಂಬುದನ್ನು ಯಾರು ನಮಗೆ ತಿಳಿಸಲಿಲ್ಲವೇ ಮೊದಲೇ ಇದು ತಿಳಿದಿದ್ದರೆ ಮೊದಲೇ ಇದು ತಿಳಿದಿದ್ದರೆ ಈ ಘೋರ ಯುದ್ಧ ಹದಿನೆಂಟು ದಿನಗಳ ಯುದ್ಧ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಎಷ್ಟು ಜನ ಎಷ್ಟು ಜನ ಸತ್ತಿದ್ದು ಏನು ರೌದ್ರ ಸನ್ನಿವೇಶಗಳು ನಡೆದೋಯ್ತು ಈ ಸನ್ನಿವೇಶ ಬರ್ತಾ ಇತ್ತೆ ಪಟ್ಟವನ್ನು ರಾಜ್ಯವನ್ನು ನಿನಗೆ ಕೊಟ್ಟು ಕೌರವ ಮುಖ್ಯಸ್ಥ ದುರ್ಯೋಧನನ ಇದ್ದಂಥ ದ್ವೇಷವನ್ನು ಶಾಶ್ವತವಾಗಿ ಬಿಸಿಟು ಧರ್ಮರಾಯನ ಒಂದೊಂದು ಮಾತುಗಳು ನೋಡಿ ಈಗ ಎಷ್ಟು ಚೆನ್ನಾಗಿದೆ ಆವಾಗ ಅದು ಬರಲಿಕ್ಕೆ ಸನ್ನಿವೇಶ ಅದು ಬರಲಿಲ್ಲ ವಿಧಿ ಅಂತ ಅಂದ್ಕೊಳ್ಳೋಣವೆ ಕಣ್ಣನ ದುರದೃಷ್ಟ ಅಂತ ಅಂದ್ಕೊಳ್ಳೋಣವೇ ಕೃಷ್ಣನ ಒಂದು ಮಾಯಾಜ್ವಾಲ ಅಂತ ಅಂದ್ಕೊಳ್ಳೋಣ ಯಾಕಂದರೆ ಎಲ್ಲವನ್ನೂ ಅವನೇ ನಡೆಸುತ್ತಾನೆ ಹಾಗೋಣವೆ ಅಥವಾ ಏನು ಹೇಳೋಕ್ಕೂ ಸಾಧ್ಯ ಇದೆ ಈ ವಿಚಾರದಲ್ಲಿ ಗೌರವ ಮುಖ್ಯಸ್ಥ ದುರ್ಯೋಧನನಲ್ಲಿ ಇದ್ದಂಥ ದ್ವೇಷವನ್ನು ಸಂಪೂರ್ಣವಾಗಿ ಶಾಶ್ವತವಾಗಿ ಬಿಸಿಟು ನೀನು ಅಣ್ಣನಾಗಿ ಆದೇಶ ಏನು ಕೊಡ್ತೀಯೋ ಅದನ್ನು ಮಾಡಿಕೊಂಡು ನಿನ್ನ ಬಾಯ್ದಂಬುಲ ಪಾಳಿಯಂ ಮೆರೆಯವೇ ಅಂತಾನು ಕವಿ ಬಹಳ ಜನ ಹೇಳ್ತಾನೆ ಈ ಪಾಳಿ ಜೋಳದ ಪಾಳಿನೋ ಪದೇ ಇದೆಯಲ್ಲ ಹಳಗನಡದಲ್ಲಿ ಪದೇ ಪದೇ ಎಲ್ಲ ಕಾವ್ಯಗಳಲ್ಲೂ ಬರುತ್ತೆ ಜೋಳದ ಪಾಳಿ ಅನ್ನದ ಋಣ ಹಂಗು ಅಂತಕ್ಕಂಥದ್ದು ನಾವು ಇಂಗ್ಲೀಷ್ನಲ್ಲಿ ಸು ಆಬ್ಲಿಕೇಶನ್ ಅಂದ್ಬಿಡ್ತೇವೆ ಅದಕ್ಕೆ ಮೀರಿದ್ದು ಕನ್ನಡದಲ್ಲಿ ದಾಕ್ಷಿಣ್ಯ ಅದನ್ನು ಮೀರಿದ್ದು ನಿನ್ನ ಬಾಯ್ದಂಬೂಲಕ್ಕೆ ನಿನ್ನ ಪಾಳಿಯ ಮೆರೆಯವೇ ನೀನು ಇಟ್ಟ ತಂಗಳು ಅನ್ನದಲ್ಲಿ ಇರುತ್ತಾ ಎನ್ನುತ್ತಾನೆ ನಮ್ಮ ಧರ್ಮರಾಜ ಬಾಯದಂಬೂಲದೊಳ ಅಡಗೂಳಂ ಅಂಗವಲ್ಲಭ ನೆರಪವೇ ನಾವು ಇರ್ತಾ ಇರಲಿಲ್ಲ ಎಂಥ ಕೆಲಸ ಹೋಯಿತು ಆ ಸಂಪ್ರದಾಯ ನಾವು ಪಾಲಿಸುತ್ತಾ ಹಿರಿಯಣ್ಣ ಅನ್ನೋ ಪಾಲಿಸುತ್ತಾ ಇರ್ತಿದ್ವಿ ಯಾವ ಒಂದು ನೋವು ಇರ್ತಿರ್ಲಿಲ್ಲ ದುರ್ಯೋಧನೂ ಸುಮ್ಮನೀತಿದ್ದ ಈ ಒಂದು ಸತ್ಯವಾದ ಸಂಕ ಸಂಗತಿಯನ್ನು ಆತ ನಿಜವಾಗಿ ಅರಿತಿದ್ದರೆ ಅಲ್ಲವೇ ಇದು ಧರ್ಮರಾಯನ ಒಂದು ದುಃಖ ಹೀಗೆ ಮುಗಿಯುತ್ತೆ ಇನ್ನು ಮುಂದೆ ವಚನ ಮುಂದೆ ಹತ್ತನೇ ವಚನವನ್ನು ತೆಗೆದುಕೊಳ್ತಾ ಇದ್ದೇವೆ ಹತ್ತನೆಯ ಪದ್ಯಕ್ಕೆ ಮುಂದುವರೆದ ಹಾಗೆ ವಚನವನ್ನು ತಗೋತಾಯಿದ್ದೇವೆ ಏಕೆಂದರೆ ಅವನು ಏನು ಧರ್ಮರಾಜ ನಿಜವಾಗಿ ಒಂದು ಸಂಕಟಪಟ್ಟುನೋ ಅಳಲಿನಿಂದ ಅಳಲಿಂದ ದುಃಖಪಟ್ಟುನೋ ಆ ಶೋಕಾಕ್ರಾಂತರಾದವ್ರನ್ನ ನಾರಾಯಣದಿಂದ ಸಂತೈಸ್ತಾನೆ ಶ್ರೀಕೃಷ್ಣ ಸಂತೈಸ್ತಾನೆ ನೋಡಿ ಎಂದು ಶೋಕಾಕ್ರಾಂತರಾದರಂ ಎಂದು ಆರಂಭ ವಚನ ಎಂದು ಶೋಕಾಕ್ರಾಂತರಂ ನಾರಾಯಣಂ ಸಂತೈಸಿ ಹೀಗೆ ದುಃಖಿಸುತ್ತಾ ಇದ್ದಂಥ ಧರ್ಮರಾಜಾದಿಗಳನ್ನು ಅವನ ತಮ್ಮಂದಿರನ್ನ ಶ್ರೀಕೃಷ್ಣನು ಸಮಾಧಾನಪಡಿಸುತ್ತಾ ಸಾಂತ್ವನಗೊಳಿಸುತ್ತಾ ಹೇಳಿದನು ಹೇಳ್ತಾನವನು ಕೊಂದರ್ ಕೊಂದರ್ ಕೊಲೆ ಕೊಂದರ್ ಕೊಲೆ ಸಾವರ್ ಕೊಂದರ್ ಕೊಲೆ ಸಾವರ್ ಎಂಬುದು ಜಗದ್ ವ್ಯಾಪಾರ ಕೊಂದವರು ಕೊಲೆಗೆ ಈಡಾಗಿ ಸಾಯುತ್ತಾರೆ ಇದು ಲೋಕೋಕ್ತಿ ಧರ್ಮರಾಜ ಯಾರು ಕೊಲ್ತಾರೋ ಅವರು ಕೊಲೆಗೂ ಈಡಾಗಿ ಸಾಯ್ತಾರೆ ಅವನು ಎಷ್ಟೆಷ್ಟು ಆಗಿದೆ ಏನಾಗಿದೆ ಇವಾಗ ಆಯಿತು ಅನುಭವಿಸ್ಬೇಕಾಗಿ ಬಂತು ಧರ್ಮರಾಜ ಈಶ್ವರನ ಇಚ್ಛೆಯಿಂದಲೇ ಎಲ್ಲ ನಡೆಯುತ್ತದೆ ಜಗದ್ವ್ಯಾಪಾರಂ ಈಶ್ವರನು ಇಚ್ಛೆಯಂತೆ ನೆಗಳ ಗುಂ ಎಂದು ದುಃಖೋಪಶಮನವನ್ನು ಮಾಡಿದಳೆ ಕೃಷ್ಣನೇ ಒಂದು ಉಪಶಮನವನ್ನು ಮಾಡ್ತಾನೆ ಇದು ಲೋಕೋಕ್ತಿ ಎಂದು ಹೇಳುತ್ತಾ ದುಃಖದ ಉಪಶಮನವನ್ನು ಮಾಡ್ತಾನೆ ಶ್ರೀಕೃಷ್ಣ ಧರ್ಮರಾಜನಲ್ಲಿ ಕೋಳಗುಳನಂ ವಿಧಿವಿಧಾನದಿಂದ ಬಳಸಿ ನೋಡಿ ಅದು ಒಂದು ಸಾಂಪ್ರದಾಯಿಕವಾಗಿ ಯುದ್ಧರಂಗವನ್ನು ಶಾಸ್ತ್ರ ಸುತ್ತಿ ಬಳಸಿ ದುರ್ಯೋಧನ ದುಶ್ಶಾಸನ ಮೊದಲಾದ ಕುರುಕ್ಷೇತ್ರದಲ್ಲಿ ಪ್ರಾಣ ಕಳಕೊಂಡಂಥ ಎಲ್ಲ ರಾಜಕುಮರರನ್ನು ಒಟ್ಟಿಗೆ ಬೆಟ್ಟದಂತೆ ರಾಶಿ ಮಾಡಿದ್ದಾರೆ ಎಲ್ಲ ಕಳೆಬರಗಳನ್ನು ದುರ್ಯೋಧನ ಮೊದಲಾಗಿ ಕುರುಕ್ಷೇತ್ರದ ಸತ್ತ ಅರಸು ಮಕ್ಕಳೆಲ್ಲರೂ ಒಂದಾಗಿ ತಂದು ಬೆಟ್ಟ ಗುಟ್ಟಿ ಅಂತಾರೆ ಬೆಟ್ಟಾಗೊಟ್ಟಿನ್ನೋ ಪದ ದೇಸಿ ಒಳ್ಳೆ ದೇಸಿ ಪಂಪನಲ್ಲಿ ಈ ದೇಸಿ ಆವಾಗ ಅವಾಗ ಅವಾಗ ನೆನೀತಾಯಿರತ್ತೆ ನಾವು ಅದನ್ನು ಅನುಭವಿಸ್ತೇವೆ ಆ ದೇಶೀವದ ಪದವನ್ನು ನಾವು ಅರ್ಥಕೊಂಡ್ರೆ ಅದರ ಸೊಗಸು ಕನ್ನಡದ ಸೊಗಸು ನಮಗೆ ಗೊತ್ತಾಗೋದು ಬೆಟ್ಟಗೊಟ್ಟಿ ಕರ್ಣನ ಕಳೇವರವನ್ ಅನಂ ಅನಿ ಅನಿಬರಿಮ್ ಮಿಗ ಮಹಾಬ್ರಾಹ್ಮಣರಿಂದ ಮಂತ್ರ ವಿಧಿಯಿಂದ ಇರಿಸಿ ಇಲ್ಲಿ ಅವನಿಗೆ ಪ್ರತ್ಯೇಕವಾದಂಥ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಕಣ್ಣನಿಗೆ ಅವರಲ್ಲಿ ಆ ಒಂದು ಒಟ್ಟಾಗಿ ಬೆಟ್ಟಂತೆ ರಾಶಿ ಮಾಡಿದ್ದ ಅವರಲ್ಲಿ ಕುಂತಿಯ ಆದೇಶದಂತೆ ಕರ್ಣನ ಆ ಒಂದು ಪಾರ್ಥಿವ ಶರೀರ ಏನಿತ್ತು ಅದನ್ನು ಉಳಿದ ಎಲ್ಲ ಜನಸಮೂಹವನ್ನು ಮೀರುವಂತೆ ಪ್ರತ್ಯೇಕವಾದ ರೀತಿಯಲ್ಲಿ ವಿಪ್ರೋತ್ತಮರಿಂದ ವಿಧಿಪೂರ್ವಕವಾಗಿ ಚಟ್ಟದಲ್ಲಿ ಇರಿಸಿ ಶ್ರೀಗಂಧಕುರುಡು ಕರ್ಪೂರ ಕರಿಯ ಅಗಿಲು ಅಗಿಲು ಅನ್ನೋದು ಒಂದು ವಾಸನಾ ಅದು ಹಚ್ಚಿದಾಗ ಘಂ ಅಂತ ವಾಸನೆ ಬರ್ತದೆ ಆ ಥರದ್ದು ಅಗಿಲು ಕರಿಯ ಅಗಿಲು ಸೌದೆ ಆ ಒಟ್ಟಿ ರಾಷ್ಟ್ರ ಪ್ರಕಾರ ಮಂತ್ರೋಕ್ತ ಸಂಸ್ಕಾರವನ್ನು ಮಾಡಿದ್ದಾರೆ ಕರ್ಣನಿಗೆ ಅವನ ನೆನಪಾಗಿ ಕರ್ಣಸ್ಥಳೀ ಅಂತ ಮಾಡಿದ್ದಾರೆ ಕರ್ಣನಿಗೆ ಕರ್ಣಸ್ಥಳಿ ಎಂಬ ತೀರ್ಥಮಂ ಮಾಡಿ ಜಲದಾನಾದಿ ಕ್ರಿಯೆಗಳನ್ನು ನಿವರ್ತಿಸೇ ನಿರ್ವರ್ತಿಸೇ ಎಷ್ಟು ಚೆನ್ನಾಗಿದೆ ನಾವು ಈಗಲೂ ನೋಡ್ತೇವೆ ಕರ್ಣನಿಗೆ ಅವನ ನೆನಪಾಗಿ ಕರ್ಣಸ್ಥಳೀ ಈಗ ಭದ್ರಯಾತ್ರೆ ಮಾಡುವಾಗ ನಮಗೆ ಒಂದೊಂದೇ ಒಂದೊಂದೇ ಪ್ರಯಾಗ ಸಿಗ್ತಾ ಹೋಗುತ್ತೆ ನೋಡಿ ಅದು ರುದ್ರಪ್ರಯಾಗ ಅಂತ ಆಗ್ಬಹುದು ಎಲ್ಲವೂ ಕಾನ್ಫ್ಲೂಯೆನ್ಸ್ ಅಂತೇವೆ ಇಂಗ್ಲೀಷ್ನಲ್ಲಿ ಯಾವ್ಯಾವುದು ನದಿಯ ಸಂಗಮ ಇದೆಯೋ ಅದನ್ನು ಪ್ರಯಾಗ ಅಂತ ಕರೀತಾಯಿತು ಈಗ ಬದರಿಯ ಯಾತ್ರೆ ಮಾಡುವಾಗ ಕರ್ಣಸ್ಥಳ ನಮಗೆ ಸಿಗತ್ತೆ ಆ ಕರ್ಣಸ್ಥಳ ಕೂಡ ಸಿಗುತ್ತೆ ನಮಗೆ ಆ ಪ್ರಯಾಗ ಆ ಕರ್ಣಸ್ಥಳ ಎಂಬತಕ್ಕಂಥ ಕ್ಷೇತ್ರವನ್ನೇ ಆಗ ನಿರ್ಮಿಸಿದ್ದು ಪಂಪ ಹೇಳ್ತಾ ನೋಡಿ ಅಲ್ಲಿಂದ ಬೆಳೆದು ಬಂದಿದೆ ಇಲ್ಲಿ ತನಕ ಹಾಗೆ ಪಿತೃತರ್ಪಣ ಮೊದಲಾದ ಕ್ರಿಯಾಗಳನ್ನು ಮಾಡಿದ್ದಾರೆ ಹಾಗೆಯೇ ಅಂಧನಪಾಲ ಗಾಂಧಾರಿಯರು ಮಕ್ಕಳನ್ನು ಕಳೆದುಕೊಂಡ ಪುತ್ರಶೋಕ ಭರದಿಂದ ಧೃತರಾಷ್ಟ್ರಲೂ ಗಾಂಧಾರಿಯು ಪುತ್ರವಿಯೋಗ ದುಃಖದಿಂದ ಮುನಿವನ ಆಶ್ರಯಿಸಿದ ಅವ್ರೇನು ಮಾಡಿದ್ರು ಆಮೇಲೆ ಕಾಡಿಗೆ ಹೋಗೋಣ ನಾವಿನ್ನು ಬೇಡ ಇಲ್ಲಿರೋದು ಬೇಡ ಮಕ್ಕಳನ್ನು ಕಳೆದುಕೊಂಡಾಯ್ತು ಪುತ್ರಶೋಕ ಬಂದಿದ್ದಾಯ್ತು ಋಷಿಗಳ ತಪೋವನವನ್ನು ಆಶ್ರಯಿಸಿಬಿಡೋಣ ಅಲ್ಲಿ ಸ್ವಲ್ಪ ನೆಮ್ಮದಿಯಿಂದ ಇರ್ಬೋದು ಒಂದು ಮನಃಶಾಂತಿಯಿಂದ ಅಲ್ಲಿ ಏನು ನಮಗೆ ಒಂದು ವೇದಾಗಮ ಮಂತ್ರ ಋಷಿಗಳ ಒಂದು ಧ್ಯಾನ ಮನನ ಇವೆಲ್ಲ ನಡೆಯುತ್ತೆ ಆ ಸನ್ನಿವೇಶವೇ ಬೇರೆ ಈ ಯಾವ ರಾಜಕೀಯವೂ ಅಲ್ಲಿ ಇರೋದಿಲ್ಲ ಕೊನೆಗಾದಲ್ಲಾರು ನಾವು ಶಾಂತವಾಗಿ ಇರೋದನ್ನು ಇಟ್ಕೊಳ್ಳೋಣ ಎಂಬುದಾಗಿ ಮನಸ್ಸು ಮಾಡಿ ಹಿರಿಯ ಮಗನನ್ನು ಕಳೆದುಕೊಂಡು ಆಯಿತು ಆ ಒಂದು ನೋವು ನೋಡಿ ಕೊಂತಿಯು ಕರ್ಣನ ಶೋಕದಳು ಧರ್ಮಪುತ್ರನ ಬೀಳ್ಕೊಂಡು ಅವರೊಡನೆ ತಪಶ್ಚಿರಣ ಪರ ಕುಂತಿ ನೋಡಿ ಅವರು ಕೂಡ ಅವಳು ಇರಲಿಲ್ಲ ಅದಕ್ಕೆ ಬಹುಶಃ ಈ ಕೊನೆಗೆ ಎಲ್ಲರೂ ಪ್ರಸ್ಥಾನ ಮಹಾಪ್ರಸ್ಥಾನ ಹೊರಟಿರಲ್ಲ ಅಂತ ಅಂತೂ ಕುಂತಿ ಮಗಳಿಗೆ ರಾಜ್ಯವಿಲ್ಲ ಅಂತ ಈ ಗಾದೆ ಬಂತು ಅಂತ ಅನ್ಸುತ್ತೆ ಯಾಕಂದರೆ ಅವರು ಹೊರಟುಬಿಡ್ತಾರೆ ಕೊನೆಗೆ ಎಲ್ಲರೂ ಸಹ ಪರೀಕ್ಷಿಗ ಅಭಿಷೇಕ ವ್ಯಾಸಭಾರತದಲ್ಲಿ ಪರೀಕ್ಷಿತಿಗೆ ಅಭಿಷೇಕ ಮಾಡಿದ್ಮೇಲೆ ಧರ್ಮರಾಜಾದಿಗಳನ್ನು ಇಳು ಹಿಡಿದು ಹಿಡಿದು ಎಲ್ಲರೂ ಕೂಡ ಮಹಾಪ್ರಸ್ಥಾನದಲ್ಲಿ ಹೊರಡ್ತಾರೆ ಈಗ ನಾವು ಬದರಿಗೋಗುವಾಗ ಬದರಿಯಾತ್ರೆ ಆದಮೇಲೆ ಬದರಿ ಆದಮೇಲೆ ಉತ್ತರ ಬದರಿಯಿಂದ ಬರುತ್ತೆ ಆ ಸನ್ನಿವೇಶ ಅಲ್ಲಿಂದ ಆಸೆಗೆ ಮಹಾಪ್ರಸ್ಥಾನ ಪಾಂಡವರು ಹೋಗುವಂಥ ಮಾರ್ಗವನ್ನು ತೋರಿಸ್ತಾರೆ ನಮಗೆ ಅದು ಕಾಣುತ್ತೆ ನಮಗೆ ಅದರಿಂದಾಗಿ ಈ ಒಂದು ಹಿರಿಯ ಮಗನ ಕಳೆದುಕೊಂಡಾಯಿತು ಆ ಕರ್ಣ ಅಂತ ಹೇಳಿ ಆ ದುಃಖವನ್ನು ಪಟ್ಟಿದ್ದಾಯಿತು ಧರ್ಮರಾಯನ ಅಪ್ಪಣೆಯನ್ನು ಪಡೆದಂತಹ ಕುಂತಿ ಹೊರಟು ತಪಸ್ಸಿನಲ್ಲಿ ಧೃತರಾಷ್ಟ್ರ ಗಾಂಧಾರಿಯರ ಜೊತೆಗೆ ಹೋಗಿ ನಿರ್ದಿಳಾಗ್ತಾಳೆ ಅನಂತರ ಪಸರಿಸಿ ಬದ ಮಾರನೆ ಬೆಳ್ಗೋಡೆ ರಾಗದ ಪುಂಜದ ನೀರ್ದ ಕೆಂದಳಿರೆ ಮಹಾಧ್ವ ಯತ್ ಪಾರ್ದ ಅಳಿ ಗೀತಿ ತಾನೆ ಜಯ ಗೀತಿಗಣಗಿರೆ ವಿಕ್ರಮಾರ್ಜುನಂಗೇ ವಸೆದೂ ಇದಿಲ್ಬನವು ಅದು ಒಪ್ಪಿದುದು ಬಸ ರಾಜಕವಿ ನನಗೆ ಪ್ರಿಯವಾದಂತಹ ಬನವಾಸಿಯನ್ನು ಮತ್ತೆ ವರ್ಣಿಸ್ತಾ ಇದ್ದಾನೆ ನೋಡಿ ಅವನಿಗೆ ಬನವಾಸಿ ಬಿಟ್ಟು ಇರಲಿಕ್ಕಾಗೋದಿಲ್ಲ ಅವನಿಗೆ ಅವನು ಇ ಅಲ್ಲಿ ಹೋಗಿ ಆಂಧ್ರದಲ್ಲಿ ಮುಳ್ಳಿನ ಒಂದು ಪ್ರದೇಶ ವ್ಯಂಗಿಪುಳು ಅಲ್ಲೆಲ್ಲ ಇದ್ದವನು ಇಲ್ಲಿ ಹಸಿರಿನ ನೋಡಿದ ವರದಾ ನದಿ ಪ್ರದೇಶವನ್ನು ನೋಡ್ದ ಬನವಾಸಿಯ ಒಂದು ಹಸಿರವನನ್ನು ಸೆಳೆಯಿತು ಹಾಗೆಯೇ ಹರಿಗನ ಸ್ನೇಹ ಅಂದರೆ ಹರಿಕೇಶರಿಯ ಸ್ನೇಹವೂ ಕೂಡ ಅವನನ್ನು ಸೆಳೆಯಿತು ಅವನು ಕವಿತಾ ಗುಣಾರ್ಣವನೂ ಆದ ಸಂಸಾರ ಸಾರೋದಯನೂ ಆದ ಸರಸ್ವತಿ ಮಣಿಹಾರ ಅಂತಲೂ ಅನಿಸ್ಕೊಂಡ ಇಂಥ ಪಂಪನ ಪದ್ಮಿಗಳೇ ಸೊಗಸು ಅಂತ ಅನ್ನಿಸುತ್ತೆ ಈ ಹದಿಮೂರನೆಯ ಒಂದು ಪದ್ಯ ಏನಿದೆ ಇಲ್ಲಿ ಬನವಾಸಿಯ ಮತ್ತದುಂಬಿಗಳ ಮಾಲೆ ಅಂತಾನೆ ಪಸರಿಸಿ ಬಂದ ಮಾಮರನೆ ಬೆಳ್ಗೊಳೆ ರಾಗದ ಪುಂಜದ ಅನ್ನವ ಅಸುಗೆ ಅಸುಗೆಯ ನೀಡ ಕೆಂಡಳಿರೆ ಎಷ್ಟು ಚೆನ್ನಾಗಿದೆ ಹೇಳ್ತಾಯಿದ್ದಾನೆ ನೋಡಿ ವಸಂತ ಋತುವನ್ನು ಬರ್ತಾ ಇರ್ತದೆ ಬಣ್ಣಿಸ್ತಾ ಇದ್ದಾನೆ ಪಂಪ ಬನವಾಸಿಯ ಮತ್ತ ದುಂಬಿಗಳ ಮಾಲೆ ಶುಕ ಪಿಕ ಆ ಒಂದು ಗುಮ ದುಂಬಿಗಳ ಒಂದು ಗುಂಗಾನ ತೆಂಕಣ ತಂಬೆಲ್ಲರು ದಕ್ಷಿಣದ ಆ ಒಂದು ಮಂದಾಲಿನ ತಂಬ ತಂ ಗಾಳಿ ದಕ್ಷಿಣ ದಿಶೆಯ ಮಂದಾಲಿನ ಪಂಪನ ಒಂದು ಕವಿ ಹೃದಯವನ್ನು ತಿಳಿದುವಂತೆ ಹಾಗೆ ತಿಳಿದುವಂತೆ ಕೆಂದಳಿರೆ ಪಾಳಿ ಮಹಾಧ್ವಜಂ ಇತ್ತ ಇತ್ತಂ ಇಂಪನ್ ಆ ಆ ಒಂದು ಅಳಿಗೀತೆ ತಾನೇ ಜಯಗೀತೆಗಳ ದುಂಬಿಯ ಗುಂಗಾನ ಜಯಗೀತೆಗಳ ನಮ್ಮ ಬೇಂದ್ರೆಯವರು ಗು ಗುಂಗಾನದ ಬಗ್ಗೆ ಏನೇ ಪದ್ಯವನ್ನು ಬರೆದಿದ್ದಾರೆ ನಮ್ಮ ಅದು ಹಾಗೆ ಮುಂದುವರೆದೋಡಿ ಆ ಚಿಂತನೆ ಬೇಂದ್ರೆಯವರು ನಾವು ನಮ್ಮ ಮನೆಗಾಣ್ತೇವೆ ನೋಡಿ ಅದರಿಂದಾಗಿ ಪಸರಿಸಿ ಬಂದ ಮಾವರಣೆ ಅನ್ನೋದರಲ್ಲಿ ಕೆಂದಳಿರು ತಿಳಿಹಸಿರು ಎಳೆಹಸಿರಿನ ಮಾವಿನ ಮರ ಹೂತಿದೆ ಹೂ ಬಿಟ್ಟಿದೆ ಶ್ವೇತಛತ್ರಿ ಅದೇ ಒಂದು ನಮಗೆ ರಾಜರ ಬೆಳಗುಡೆ ಅಂತ ಕಾಣ್ತಾ ಇದೆ ತೋರ್ತಾ ಇದೆ ಸೊಗಸಾದ ರಾಜವರ್ಧಕ ಕೆಂಪಣ್ಣದ ಆ ಒಂದು ರಾಶಿಯ ಹಾಗೆ ಇರ್ತಕ್ಕಂಥ ಅಶೋಕ ವೃಕ್ಷದ ಕೆಂದಳಿರು ವಿಶೇಷವಾದ ಬಾವುಟವೋ ಪಾಳಿಧ್ವಜವೋ ಅನ್ನು ಹಾಗಿದ್ದಾಗ ಬನ ಒಪ್ಪಿದುದು ಇಂತು ವಸಂತರಾಜನ ಎಂಬುದಾಗಿ ಒಂದು ಹದಿಮೂರನೆಯ ಒಂದು ಪದ್ಯ ನಮಗೆ ಮುಂದುವ ಮುಂದುವರಿತ ವಚನಕ್ಕೆ ನಾವು ಮುಂದೆ ಬರ್ತೇವೆ ಪ್ರವರತರ ಪುರಂದ್ರೀ ನೂಪುರವಂ ಯೇ ಶೇಷಾಕ್ಷತ್ರದ್ರವ ಮೇ ತಮಗಂ ತಮಗಿತ್ತೂ ಇಂಬನೆಂಬಗಂ ಪಾಂಡವರ ಪುಗೆಪೊಳಗೆ ಅಂದೊಟ್ಟಿ ಪೆಟ್ಟಾಯಿತು ರ ಮುಂದೆ ಹದಿನಾರನೆಯ ಪದ್ಯದಲ್ಲಿ ಮಾಲಿನಿ ವೃತ್ತ ಅಂತ ಅದ್ರಲ್ಲಿ ಭಾಳ ಚೆನ್ನಾಗಿ ಬರುತ್ತದೆ ಶಂಪಕ ಮಾಲಿನಿ ಶಂಪಕ ಮಾಲೆ ಇದ್ದಾಗೆ ಮಾಲಿನಿ ವೃತ್ತ ಪ್ರವರತರ ಪುರಂಧ್ರೀ ನೂಪುರ ಆ ರವಂ ಎತ್ತಂ ಹದಿನಾರನೇ ಪದ್ಯದಲ್ಲಿ ನಮಗೆ ಹೇಳ್ತಾ ಕವಿ ಸಂತಸದ ಸಂಭ್ರಮದ ಬಣ್ಣವನ್ನೇ ನೀಡ್ತಾನ ಒಂದು ವಿಳಾಸ ಅಂದರೆ ವಿಭ್ರಮ ನಮಗೆ ಗೋಚರಿಸುತ್ತೆ ನೋಡಿ ಅವನ ಕಾವ್ಯದಲ್ಲಿ ಸಂತಸ ಸಂಭ್ರಮದ ಬಣ್ಣವನ್ನು ನೀಡ್ತಾ ಇದ್ದಾನೆ ಪಂಪ ಪ್ರವರತರ ಪುರಂಧ್ರಿ ನೂಪುರ ರವಂ ಝಲ್ವು ಶ್ರೇಷ್ಠರಾದ ಅಂತಃಪುರದ ಪುರಂಧ್ರಿ ಅಂದರೆ ಹೆಣ್ಣುಗಳ ಕಾಲಂದುಗೆಯ ಘಲ್ ಘಲ್ ಜಲ್ ಜಲ್ ಎಂಬ ಧ್ವನಿ ಎಲ್ಲೆಲ್ಲೂ ಕೇಳಿಸ್ತಾ ಎಲ್ಲ ಉಪ್ಪರಿಗೆ ಉತ್ತಮ ದರ್ಜೆಯ ಬಾವುಟಗಳು ಹಿಂದಿನ ಕಾಲದಲ್ಲಿ ಆ ಬಾವುಟಗಳು ಎಲ್ಲರ ಮನೆಗಳಲ್ಲಿ ಅದಲ್ಲದೇ ದರ್ಜೆಗೆ ಅನುಸಾರವಾಗಿ ಬಾವುಟದ ಬಣ್ಣವೂ ಇರ್ತಾಯಿತ್ತು ಸೇನಾಪತಿ ಮನೆ ಹಾಗೆ ಬೇರೆ ಬೇರೆ ಮಹಾರಾಜರ ಮನೆ ಇದ್ದಂತೂ ಆ ಅಲಂಕಾರವೇ ಬೇರೆ ಹಾಗೆಯೇ ಆ ಎಲ್ಲ ಉಪ್ಪರಿಗೆಯ ಉತ್ತಮ ದರ್ಜೆಯ ಬಾವುಟಗಳು ಕಾಣ್ತಾ ಇದೆ ಚೆಲ್ವು ದಲ್ಲಾಯಿತು ಪಂಪ ಹೇಳ್ತಾನೆ ಚಲುವು ದಲ್ಲಾಯಿತು ಭಾಳ ಚೆನ್ನಾಗಿ ಕಾಣ್ತಾ ಇದೆ ಚೆಲವು ಎಂದು ಮನಸ್ಸನ್ನು ಮಾರುತ ಪಂಪ ವರ್ಣಿಸ್ತಾ ಇದ್ದಾನೆ ಕಣ್ಣುಗಳಿಗೆ ವೈಭವವೋ ವೈಭವ ಮನಸ್ಸಿಗೆ ವೈಭವವೋ ವೈಭವ ಅಲ್ಲಲ್ಲಿ ಅಲ್ಲಲ್ಲಿ ಹರಿಗನ ಒಂದು ಹರಿಗನಿಗೆ ಹಾರೈಸತಕ್ಕಂಥ ಆಶೀರ್ವಚನ ತಮ ತಮಗೆ ಅತ್ತ ಇತ್ತ ಅಂಬೆನ್ನಗಮ್ ಆ ಒಂದು ರೀತಿಯಲ್ಲಿದ್ದಾಗ ಈ ಆಹಾರೈಸತಕ್ಕಂಥ ಆಶೀರ್ವಚನ ಇದ್ದಾಗ ಅಕ್ಷತೆಗಳ ಸಮೂಹ ಅಂದರೆ ಅಕ್ಷತೆಗಳನ್ನು ಹಾಕ್ತಾ ಇದ್ದಾರೆ ಸಾರಿಕಾ ಹೆಂಗಳೆಯರ ಮೆಲುಧ್ವನಿ ಇವು ತಮಗೂ ಆನಂದವನ್ನು ಉಂಟು ಎಂದಾಗಿ ಹೇಳ್ತಾ ಇದ್ದಾಗ ಪಾಂಡವರು ಹಸ್ತಿನಾಪುರವನ್ನು ಪ್ರವೇಶ ಮಾಡತಕ್ಕಂಥ ಒಂದು ಸಂದರ್ಭ ಒಟ್ಟಿ ಒಟ್ಟಿ ರಾಗಂ. ಅದು ಸಹಸ್ರಂಗಳೊಡನೆ ಸುಸುವ ಶೇಷಾಕ್ಷತಗಳ ನಾನು ತುಂಬ ತತ್ಪುರಾಂಗನೆಯ ಮುಖ ಸರಸಿಜಲಂತೆ ಎಸೆದೊಪ್ಪು ರಾಜಮಂದಿರ ಮಂಪೊಕ್ಕು ಧರ್ಮನಂದನಂ ದೇವಕೀ ನಂದನನಾಳ್ ಪರಮಾನಂದಂ ಬೆರಸು ಸಾಮಂತ ಚೂಡಾಮಣಿಯ ಪಟ್ಟಬಂಧನ ಮಹೋತ್ಸವ ಮಂ ಸಮಗೊಳಿಸಿ ವಿಕ್ರಮಾರ್ಚುನಿಂತ ಮುಂದೆ ಹದಿನಾರನೇ ಪದ್ಯದಲ್ಲಿ ಬಂದ ವಚನ ಅಂತು ಪುರಜನ ಜನಿತ ಆಶೀರ್ವಾದ ಅಂತ ಆ ಸಾಲಿನ ಜೊತೆಯಲ್ಲಿ ಶುರುವಾಗುತ್ತೆ ನೋಡಿ ಅಂತು ಪುರಜನ ಜನಿತ ಆಶೀರ್ವಾದ ಆ ರೀತಿ ಪಟ್ಟಣದ ಆ ಅಂದು ಇಂದು ಬನವಾಸಿಪುರ ಅಲ್ಲಿ ಹಸ್ತಿನಾವತಿ ಆಗಿತ್ತು ಈಗ ಇಲ್ಲಿ ಬನವಾಸಿಪುರ ಈ ಯುಗದಲ್ಲಿ ಪಂಪನ ಯುಗದಲ್ಲಿ ನಾವು ಬನವಾಸಿಯನ್ನು ಕಾಣ್ತಾ ಇದ್ದೇವೆ ಅಲ್ಲಿ ಹಸ್ತಿನಾವತಿಯನ್ನು ಸಮೀಕರಿಸ್ಕೊಳ್ಬೇಕಾಗಿದೆ ಅನ್ವಯಿಸಿಕೊಳ್ಬೇಕಾಗಿದೆ ಅನ್ನೋ ದೃಷ್ಟಿಯನ್ನು ಕವಿ ನಮಗೆ ನೀಡ್ತಾ ಇದ್ದ ನೋಡಿ ಆ ರೀತಿ ಪಟ್ಟಣದ ಜನರಿಂದ ಘೋಷಿತ ಆಗಿ ಬರ್ತಕ್ಕಂಥ ಆಶೀರ್ವಾದಗಳನ್ನು ಆ ವೃಂದವು ಶೇಷ ಅಕ್ಷತೆ ಅಂದರೆ ಅವರು ಹಾಕ್ತಕಂತ ತಲೆಯ ಮೇಲೆ ಹಾಕ್ತಕ್ಕಂಥ ಮಂತ್ರಾಕ್ಷತೆ ಏನಿದೆಯೋ ಮಂತ್ರಾಕ್ಷತೆ ಸೇಸದೆಳೆದರೂ ಅಂತಾರೆ ಚೆಲುವ ಮಂತ್ರಾಕ್ಷತೆಗಳನ್ನು ತಲೆಯಲ್ಲಿ ಧರಿಸುತ್ತಾ ಧರಿಸುತ್ತಾ ಮುನ್ನಡೆಯುತ್ತಾ ಮುನ್ನಡೆಯುತ್ತಾ ಆ ಪುರವನಿತಿಯ ಮುಖಕಮಲವು ಅರಳಿದ ರೀತಿಯಲ್ಲಿ ಯಾವ ರೀತಿ ಒಂದು ಇಂದ್ರ ಇಂದ್ರಪ್ರಸ್ ಅಂದರೆ ಹಸ್ತಿನಾಮತಿಗೆ ಬಂದಿದ್ದ ನೋಡಿ ರಾಜಮಂದಿರವಂ ಪಕ್ಕು ಪಕ್ಕು ಧರ್ಮನಂದನಂ ದೇವಕಿ ನಂದನ ಪರಮಾನಂದಂ ಬೆರಸು ಆ ರೀತಿ ಬಂದು ಆ ಪುರವನತಿಯ ಮುಖಕಮಲವು ಅರಳಿದ ರೀತಿಯಲ್ಲಿ ಪ್ರಕಾಶಿಸುತ್ತಾ ಇರತಕ್ಕಂಥ ಅರಮನೆಯನ್ನು ಪಾಂಡವರು ಪ್ರವೇಶಿಸಿದ್ದಾರೆ ಧರ್ಮರಾಜನು ಶ್ರೀಕೃಷ್ಣನ ಜೊತೆಯಲ್ಲಿ ಉಂಟಾದಂಥ ವಿಶೇಷವಾದ ಸಂತೋಷದಿಂದ ಕೂಡಿ ಸಾಮಂತ ಚೂಡಾಮಣೆಯಾದಂಥ ಹರಿಗ ಸಾಮಂತ ಚೂಡಾಮಣಿ ಅಂತೂ ಆಗುತ್ತೆ ಅವನು ಇಂಡಿಪೆಂಡೆಂಟ್ ಅಂದರೆ ಸ್ವತಂತ್ರ ರಾಜತಾಯಿದ್ದ ಪಂಪದೊಂದು ವರ್ಣಸ್ಥಾನ ಒಂದು ಕಡೆ ಸಾಮಂತ ಚೂಡಾಮಣಿ ಆದ ಹರಿಗ ಮಹಾಭಾರತದಲ್ಲಾದರೆ ನಾವೇನು ಕಾಣ್ತೀವಿ ಧರ್ಮರಾಜ ಅವನು ಸಾಮಂತ ಅಲ್ಲ ಅವನು ಚಕ್ರವರ್ತಿ ಅಂತ ಕರೀತೇವೆ ಯುಧಿಷ್ಠ ನಮ್ಮ ಕುಮಾರವ್ಯಾಸ ಅವನ ಭಾರತದಲ್ಲಿ ಮಾಡುವುದೇ ಯುಧಿಷ್ಠಿರ ಪಟ್ಟಾಭಿಷೇಕವನ್ನು ಮಾಡ್ತಾನಲ್ಲವೇ ಆದ್ದರಿಂದ ಇಲ್ಲಿ ಅರ್ಜುನನ ಪಟ್ಟಾಭಿಷೇಕ ಇಲ್ಲಿ ಬರ್ತಕ್ಕಂಥದ್ದು ಪಟ್ಟ ಬಂಧನ ಅಂದರೆ ಪಟ್ಟಬಂಧನ ಮಹೋತ್ಸವ ಅಂದರೆ ಪಟ್ಟಾಭಿಷೇಕ ಮಹೋತ್ಸವ ಏರ್ಪಡಿಸಿ ಅನಂತರ ಸಮಗೊಳಿಸಿ ವಿಕ್ರಮ ಅರ್ಜುನನನ್ ಅರ್ಜುನನ ಕುರಿತು ಹೀಗೆ ಹೇಳ್ತಾ ಇದ್ದಾನೆ ಧರ್ಮರಾಜ ಪ್ರಾಯದ ಪೆಂಪೆಂಪೂರಿದರುಂಪೂ ಕಟ್ಟಾಯದ ಪೆಂಪು ಶಕ್ರನೊಡನೆ ಏರಿದ ಪೆಂಪು, ಇವು ಕೆಂಪುವೆದ್ದೂ ನಿಟ್ಟಾಯುಗಳಾಗಿ ನಿನ್ನೊಳ ಅರ್ದಿದ್ದು ನೀ ತಲೆ ವೀಸದೆ ಇದು ಆಗದು ಎಂದದೆ ಒಳ ಪರಮೋತ್ಸವದ ವಚನ ಹದಿನಾರನೇದಾದ ಮೇಲೆ ಹದಿನೇಳನೆಯ ಒಂದು ಪದ್ಯವನ್ನು ನಾವು ತಗೋತಾ ಇದ್ದೇವೆ ನೋಡಿ ಈ ಹದಿನೇಳನೇ ಪದ್ಯದಲ್ಲಿ ಒಂದು ನಿಜವಾದ ಒಂದು ಮಾತೆ ಬರ್ತಾಯಿದೆ ಅವನು ಹೇಳೋದು ಪ್ರಾಯದ ಪೆಂಪೆ ಪೆಂಪು ಅಂತ ಶುರುವಾಗುತ್ತೆ ಈ ಪದ್ಯ ಪ್ರಾಯದ ಪೆಂಪೆ ಪೆಂಪು ವಿಶೇಷವಾದಂಥ ಯೌವನದ ಒಂದು ಉತ್ಸಾಹ ಹರೆಯದ ಉತ್ಸಾಹ ಏನಿದೆಯೋ ಆ ಹಿರಿಮೆಯೇ ಪಂ ಪೆಂಪು ನಮಗೆ ಹಿರಿಮೆಯ ಮೇಗೆ ಅಂತ ಅದು ಕರೆಕ್ಟು ಆ ಒಂದು ಹರೆಯದ ಪಂಪ್ ಹಿರಿಮೆ ಅಂತಕ್ಕಂಥದ್ದು ಎಲ್ಲರಿಗೂ ಎಲ್ಲ ಎಲ್ಲರ ಒಂದು ಜೀವನದಲ್ಲೂ ಬಂದಿರತಕ್ಕಂಥದ್ದು ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಆ ಪ್ರಾಯದ ಪೆಂಪೆ ಪೆಂಪು ಯಮಗೆ ಮೀರಿದರಂಥೆ ಕೊಂದ ಪೆಂಪು ಒಂದೊಂದೇ ಒಂದೊಂದೇ ಹಿರಿಮೆಯನ್ನು ಹೇಳ್ತಾ ಬರ್ತಾನೆ ಕವಿ ಇಲ್ಲಿ ಅವನು ಬ ಪ್ರತಿಭಾದಿಸಕ್ಕಂಥದು ಕಾವ್ಯದಲ್ಲಿ ಮೌಲ್ಯವನ್ನು ಬೀರ ಚಾಗ ನನ್ನಿ ಅದಟು ಹೀಗೆಲ್ಲ ಹೇಳ್ತಾ ಬರ್ತಾನಂತೆ ಅದಟು ಪರಾಕ್ರಮ ಹಾಗೆ ಇಲ್ಲಿ ಪೆಂಪು ಅಂದರೆ ಹಿರಿಮೆಯನ್ನು ಕುರಿತು ಹೇಳ್ತಾ ಇದ್ದಾನೆ ಹರೆಯದ ಉತ್ಸಾಹದ ಪೆಂಪೆ ಆ ಹಿರಿಮೆಯೇ ಆ ಪೆಂಪು ನಮಗೆ ಪಂಪನ ಬಿರುದು ಇಲ್ಲಿ ಉಕ್ತವಾಗುತ್ತದೆ ಏನು ಕವಿತಾ ಗುಣಾರ್ಣವ ಗುಣಾರ್ಣವ ಬರೀ ಗುಣಾರ್ನವ ಅಂದರೆ ಗುಣಕ್ಕೆ ಗುಣದ ಸಮುದ್ರ ಆಗಿರೋಣ ಕವಿತಾ ಗುಣಾರ್ಣವ ಅಂದರೆ ಕವಿತೆಯೇ ಗುಣ ವಿಶೇಷವಾಗಿ ಉಳ್ಳ ಸಮುದ್ರೋಪಾದಿಯಲ್ಲಿ ಇರ್ತಕ್ಕಂಥ ಪಂಪ ಪಂಪನ ಬಿರುದು ನಮಗೆ ಕಾಣ್ತಾ ಇದೆ ಕವಿತಾ ಗುಣಾರ್ಣವ ಇನ್ನೂ ಎರಡು ಪದ್ಯಗಳ ಇನ್ನೂ ಎರಡು ಬಿರುದನ್ನು ಹಿಂದೆ ನಾನು ಹಿಂದಿನ ಪದ್ಯದಲ್ಲಿ ಹೇಳಿದ್ದೆ ಅಂತ ಅವಗೆ ಎಂಥ ವೈಭವ ಗುಣಾರ್ಣವ ಇದು ಅರ್ಜುನ ಪ್ರಾಯದ ವೈಭವವೇ ವೈಭವ ನಮ್ಮನ್ನು ಮೀರಿದರಂ ಕೊಂದ ನಮ್ಮನ್ನು ಮೀರಿದರಂಥವೇ ಕೊಂದ ಕೊಂದು ಹಾಕಿದ ಅತಿಕ್ರಮಿಸಿದವರನ್ನ ನಾಶಪಡಿಸಿದ ಕೊಂದಂಥ ವೈಭವ ಆ ಕೆಂಪು ನಿ ನಿಟ್ಟಾಯುಗಳಾಗಿ ಆ ಕಟ್ಟಾಯ ಅಂತಂದ್ರಲ್ಲಿ ಅತ್ಯಧಿಕವಾದ ಪರಾಕ್ರಮದ ವೈಭವ ಏನಿತ್ತು ಅದು ಶಕ್ರನೊಡನೆ ಅಂದರೆ ದೇವೇಂದ್ರನೊಡನೆ ಅವನ ಅರ್ಧಾಸನವನ್ನು ಏರಿದಂಥ ವೈಭವ ಯಶನಿ ನಾನು ಇದು ಪಂಪ ತಂದಿರತಕ್ಕಂಥದ್ದು ವ್ಯಾಸಭಾರದಲ್ಲೂ ಅರ್ಜುನ ದೇವಲೋಕಕ್ಕೆ ಹೋಗಿ ಇಂದ್ರನ ಜೊತೆಯಲ್ಲಿ ಅರ್ಧಹಾಸನ ಕುಳಿತಕ್ಕಂಥ ಸನ್ನಿವೇಶ ಬರ್ತದೆ ನೋಡಿ ದೇವೇಂದ್ರ ತನ್ನ ಮಗನ ಅರ್ಜುನನಕ ತನ್ನ ಅರ್ಧಹಾಸನ ಕುಳಿರಿಸ್ಕೊಳ್ತಕ್ಕಂಥ ಸನ್ನಿವೇಶ ಇದೆಲ್ಲ ಸಾಧಿಸಿದ್ದು ಅನುಭವಿಸಲು ಸಾಧ್ಯವೇ ಕೆಂಪು ಇದು ಒಂದು ಹರಿ ಹಿರಿಮೆ ಅಲ್ಲದೆ ಅದು ಹರಿಗ ಅಂದರೆ ಅರ್ಜುನನಿಗೆ ಮಾತ್ರ ಸಾಧ್ಯ ಪಂಪನ ಹರಿಗ ಅಥವಾ ಅರ್ಜುನ ಅಲ್ಲದೆ ಹೀಗೆ ಈ ಎಲ್ಲ ವೈಭವವನ್ನು ನಿನ್ನೊಡನೆ ನಿನ್ನೊಳು ಅಮರದಿರದ್ದು ನಿನ್ನಲ್ಲಿ ಸೇರಿದ್ದವು ನಿನ್ನಲ್ಲಿ ಹುದುಗಿದ್ದವು ಎನ್ನು ಧರ್ಮಜ ಅರ್ಜುನ ಹೊಗಳ್ತಾ ಹೊಗಳ್ತಾ ಇವು ಆಧಿಕ್ಯ ಅಂದರೆ ಹೆಚ್ಚು ಮಿಗಿಲಾಗಿ ದೀರ್ಘಾಯವಾಗಿ ನಿನ್ನಲ್ಲಿ ಮಿಳಿತಗೊಂಡು ಪ್ರಕಾಶಬಾನವಾಗಿ ಇವೆ ಪರಮೋತ್ಸವದಿಂ ಇರ್ಪದು ಗುಣಾರ್ಣಮ ಅಂತ ಹೇಳ್ತಾ ಇದ್ದಾನೆ ಧರ್ಮರಾಜ ಅರ್ಜುನ್ ಹೊಗಳ್ತಾ ಇದ್ದಾನೆ ಮುಂದೆ ಏನಾಗುತ್ತೆ ವಚನವನ್ನು ಗಮನಿಸ್ತೇವೆ ಎಂದು ಧರ್ಮ ದೇವಕಿ ಪುತ್ರನು ಮರುತ್ಪುತ್ರನು ಅಮರೇಂದ್ರ ಪುತ್ರನನ್ ಎಂತಾನು ವಡಂಬಡಿಸಿ ನಾಳೆ ಪಟ್ಟಬದ್ಧೋತ್ಸವಂ ಎಂದು ಮುಂದಿನ ದಿವಸಂ ಮಯಲಿಂ ಪಂಚರತ್ನಮಯಂ ಆದಸಭಾಮಂಟಪಮಂ ತರಿಸಿ ವಸಿಷ್ಠ ಕಶ್ಯಪ ವ್ಯಾಸ ವಿಶ್ವಿತ್ರ ಭರದ್ವಾಜಾದಿ ಮುನಿಪತಿಗಳಂಬಿ ಮಾತಳಿಯ ಕೈಯುಳ್ ದೇವೇಂದ್ರನ್ ಅಟ್ಟಿದ ಕಲ್ಪ ವೃಕ್ಷದ ತಳಿರ್ಗಳನ್ ಐರಾವತದ ಹರ ವೃಷಭದ ಕೋಡಮಣ್ಣುಮನ್ ಆಕಾಶ ಗಂಗೆಯ ನೀರುಮಂ ಮಂದಾರ ಪಾರಿಜಾತದ ಪೂಮಾಲೆಗಳು ಮಂ ವರುಣೇವನ್ ಅಟ್ಟಿದ ಕ್ಷಾರ ಕ್ಷೀರ ಇಕ್ಷು ದಧಿ ಮಧು ಘೃತ ಸ್ವಾದೂದಕ ಎಂಬ ಏಳು ಚತುರ್ದಶ ಮಹಾನದಿಗಳೇರು ತಳತಳ ತೊಳಗುವ ಕಳಧೌತ ಕಳಶಂಗಳೆಕ್ಕನೆ ತಂದ ಜನಕಂ ಸಾಮಂತ ಚಕ್ರಕ್ಕಡಲಿಕ್ಕಿ ಧವಳ ಚತ್ರ ಚಾಮರಸಿಂಹಾಸನ ಪಟ್ಟವರ್ಧನ ಕುರಧನಾಧಿರಾಜ್ಯ ಚಿಹ್ನಂಗಳಿಧಾನದಿಂದಂ ಅಧಿವಾಸಿಷಿ ಗಂಗಾ ಜಳ ಪವಿತ್ರೀಕೃತಗಾತ್ರ ಕೌಶೇಯ ಪರಿಧಾನನಂ ಆಗಿದ್ದ ಮಾನ ತಂದು ಪೊಡೆಬಡಿಸಿ ಮಂಗಳ ಪಟಹಂಗಳಂ ಮಂಗಳ ಗೀತಿಗಳು ವ್ಯಥೆಯೇ ಕಳಕಳಾವರ್ತಮಾಗೆ ಜಾಗರಂ ಇದ್ದೋ ಮರುದಿವಸಂ ಪ್ರಶಸ್ತ ಮೋಹೂರ್ತಿಕ ನಿರೂಪಿತ ಶುಭ ಲಗ್ನೋದಯದಿಂದ ಶತಪೂರ್ಣ ಕುಂಭಂಗಳಂ ಚತುರ್ವೇದ ಪಾರಗರಪ್ಪ ಧರಾಮರ ಎತ್ತಿಕೊಂಡು ಮಂತ್ರಪೂತ ಜಲಂಗಳಿಂ ಸಿಂದೆ ಹದಿನೇಳನೆಯ ಪದ್ಯಕ್ಕೆ ಸೇರಿದಾಗ ಹಾಗೆ ಬಂದು ವಚನ ಇದೆ ನೋಡಿ ವಚನದ ಕಡೆಗೆ ನಾವು ಗಮನವನ್ನು ಕೊಡ್ತೇವೆ ಒಳ್ಳೆ ವಿವರವಾದ ವಚನದಲ್ಲಿ ಪಂಪ ಎಲ್ಲವನ್ನೂ ತರ್ತಾಯಿದಾನೆ. ಇದ್ದಾನೆ ಧರ್ಮಪುತ್ರನಂ ಎಂದು ಧರ್ಮಪುತ್ರನಂ ದೇವಕಿ ಪುತ್ರನಂ ಮರುತ್ಪುತ್ರನಂ ಅಮರೇಂದ್ರ ಪುತ್ರನಂ ಎಂತಾನು ಒಡಂಬಡಿಸಿ ಮೂರು ಜನನೂ ತಂದಿದ್ದಾನೆ ಪಂಪ ಧರ್ಮರಾಜ ಶ್ರೀಕೃಷ್ಣ ಭೀಮಸೇನ ಹಾಗೂ ಅರ್ಜುನ ಇವರೆಲ್ಲರನ್ನು ಹೇಗೋ ಮಾಡಿ ಒಪ್ಪಿಸಿದ್ದಾರೆ ಪಟ್ಟಾಭಿಷೇಕಕ್ಕೆ ಯಾಕೆಂದರೆ ಯಾರಿಗೂ ಮನಸ್ಸಿಲ್ಲ ಅದರಿಂದಾಗಿ ದೇವೇಂದ್ರನ ಸಾರಥಿಯಾದ ಮಾತಲಿಯ ಕೈಯಲ್ಲಿ ದೇವೇಂದ್ರನು ಕಲ್ಪವೃಕ್ಷದ ಚಿಗುರುಗಳನ್ನು ಅಂದರೆ ಈ ಚಿಕ್ಕ ಕಲ್ಪವೃಕ್ಷದ ತೆಂಗಿನ ಮರದ ಹೊಂಬಾಳೆ ಅಂತ ಬಿಡ್ತೀನಿ ಆ ಹೊಂಬಾಳೆ ಆ ಐರಾವತ ಅದು ಅನ್ನೋದು ನಮಗೆ ಬಹಳ ಅಪರೂಪ ತಾಲು ಇಲ್ಲವೇ ಇಲ್ಲ ಯಾಕೆಂದರೆ ಆನೆಯೆಲ್ಲವೂ ಸಹ ಕಪ್ಪು ಬಣ್ಣದ್ದೇನೆ ಇದು ಐರಾವತ ಬಿಳಿ ಬಣ್ಣದ ಆನೆ ಅಂತ ಹೇಳ್ತಾರೆ ಐರಾವತ ಆನೆ ಈಶ್ವರನ ಒಂದು ನಂದಿ ನಂದೀಶ್ವರ ತನ್ನ ಕೊಂಬು ಕೂಡು ಕೋಡುಗಳಿಂದ ನಂದಿ ಅಗದು ಎಬ್ಬಿಸಿದ ಮಣ್ಣನ್ನು ಆಕಾಶಗಂಗೆಯ ನೀರನ್ನು ನಮೇರು ಮಂದಾರ ಪಾರಿಜಾತಗಳೆಂಬ ದೇವಲೋಕದ ಅಪರೂಪದ ವೃಕ್ಷಗಳ ಹೂಗಳಿಂದ ಕೂಡಿದ ಹೂರಸ ತೀರ್ಥಗಳು ಇದೆಲ್ಲವನ್ನು ಕಳ್ ಕಳಿಸಿಕೊಟ್ಟಿದ್ದಾನೆ ಮಾತಲೆಯ ಕೈಯಲ್ಲಿ ದೇವೇಂದ್ರ ಇನ್ನು ವರುಣದೇವನು ಉಪ್ಪು ಹಾಲು ಕಬ್ಬಿನ ರಸ ಇಕ್ಷು ಎಂದಾಗಿ ಹೇಳ್ತಾರೆ ನೋಡಿ ಕಬ್ಬಿನ ರಸ ಕಬ್ಬಿನ ಹಾಲನ್ನು ಶ್ರೇಷ್ಠವಾದ ಮಜ್ಜನದಲ್ಲಿ ಈಗಲೂ ಬಳಸುವ ಪದ್ಧತಿ ಇದೆ ನಮ್ಮಲ್ಲಿ ಮೊಸರು ಜೇನು ತುಪ್ಪ ಸ್ವಾದಿಷ್ಟವಾದಂಥ ನೀರು ಅಂದರೆ ಸಿಹಿನೀರುಗಳೆಂಬ ಏಳು ಸಮುದ್ರಗಳ ತೀರ್ಥಗಳನ್ನು ತರಿಸಿದ್ದಾನೆ ಅಭಿಷೇಕಕ್ಕೆ ನಮ್ಮಲ್ಲಿ ಯಾವಾಗಲೂ ಸಮ್ ಎಲ್ಲ ಸಮುದ್ರಗಳ ತೀರ್ಥನ ತರ್ತಾಯಿದ್ದರು ವಾಲ್ಮೀಕಿ ರಾಮಾಯಣದ ಕೊನೆಯ ಶ್ರೀರಾಮಪಟ್ಟಾಭಿಷೇಕೋತ್ಸವದಲ್ಲಿ ಬೇರೆ ಬೇರೆ ವೀರರು ಹನುಮಂತ ಅಂಗದ ಮೊದಲಾದವರೆಲ್ಲೂ ಸಹ ಬೇರೆ ಬೇರೆ ದಿಕ್ಕುಗಳಿಗೆ ಹೋಗಿ ತೀರ್ಥವನ್ನು ತೊಗೊಂಬಂದು ಉಪದೇ ತಿರುಮಜನಕ್ಕೆ ಅಂದರೆ ಅಭಿಷೇಕ ಉಪಯೋಗಿಸ್ತಾರೆ ಆ ಇಲ್ಲಿ ಏಳು ಸಮುದ್ರಗಳ ತೀರ್ಥಗಳು ಮತ್ತು ಹದಿನಾಲ್ಕು ಮಹಾ ನದಿಗಳ ಪುಣ್ಯತೀರ್ಥ ಈಗ ಗಂಗೆ ಯಮುನೆ ಗೋದಾವರಿ ಸಿಂಧು ನರ್ಮದೆ ಕಾವೇರಿ ತುಂಗಭದ್ರೆ ಗಂಡಕಿ ಕೃಷ್ಣ ನಮ್ಮ ಕರ್ನಾಟಕದ ವರದಾ, ಮೊದಲಾಗಿ ಆ ಎಲ್ಲ ಕುಂಭಗಳಲ್ಲಿ ಕುಂಭಗಳಲ್ಲಿ ಕಳಿಸಿಕೊಟ್ಟಿದ್ದಾನೆ ಪಂಪ ಇಲ್ಲಿ ಮೂಲಭಾರತ ಅಂದರೆ ಶ್ರೀಮಂತ ರಾಮಾಯಣ ಪಟ್ಟಾಭಿಷೇಕವನ್ನು ಹೇಗೆ ಗಮನಿಸಿದ್ದಾನೆ ಅವನಿಗೆ ವೈದಿಕ ಪ್ರಭಾವ ಹೇಗಿದೆ ಅನ್ನೋದು ನಾವು ಗಮನಿಸ್ತೀರಿ ತೀರ್ಥ ಕುಂಭಗಳು ಇವುಗಳನ್ನು ತುಂಬಿ ತಂದಿರುವ ವೇಷ್ಯಾಂಗನೆಯರಿಗೂ ಕೂಡ ಸಾಮು ಸಾಮಂತರಾಜ ಸಮೂಹಕ್ಕೆ ಬೇಕಾದಂಥ ಉಡುಗೊರೆಗಳನ್ನು ಕೊಟ್ಟಿದ್ದಾನೆ ಅಂದರೆ ಸಾಮಂತರ ಚಕ್ರ ಮುಡಲಿಕ್ಕಿ ಸಾಮಂತ ಚಕ್ರ ಉಡಲಿಕ್ಕಿ ಎನ್ನುತ್ತಾನೆ ಕವಿ ಬೆಳ್ಗೊಡೆ ಚಾಮರ ಟಾಳವಟ್ಟ ಅಂದರೆ ಸಿಗುರಿ ಬಿಸಿಲು ಮರೆ ಮಾಡುವ ಸಾಧನ ಸಿಂಹಾಸನ ಪಟ್ಟದಾನೆ ಕುಲಧನ ಕುಲಧನ ಒಂದು ಪದ ನಮ್ಮಲ್ಲಿ ಅನ್ವಯ ಆಗ್ತಕ್ಕಂಥದು ತಮಗೆ ಗಮನ ಇರೋ ಹಾಗೆ ವಾಲ್ಮೀಕಿ ರಾಮಾಯಣದಲ್ಲಿ ಲಬ್ಧ್ವಾ ಕುಲಧನಂ ರಾಜ ಎಂತಾನೆ ಅಂದರೆ ವಿಭೀಷಣೊಂದಿಗೆ ಕುಲಧನ ಆಗಿದ್ದ ರಂಗನಾಥ ಸ್ವಾಮಿ ಅಂತ ಇಲ್ಲಿ ಕುಲಧನ ಅಂದರೆ ಕಲ್ಪತ ಒಂದು ಕಲ್ಪನೆ ಇಲ್ಲಿಯ ಪರಿಕಲ್ಪನೆ ಸ್ವಲ್ಪ ಬೇರೆ ಕುಲಧನ ಅಂದರೆ ಪಿತ್ರಾರ್ಜಿತವಾದ ಕುಲಧನ ಕುಲದೈವಕ್ಕೂ ಹಾಗೆ ಹೇಳೋದು ಉಂಟು ಲಬ್ಧ್ವಾ ಕುಲಧನಂ ರಾಜ ನಾವು ಹೇಳಿದ್ವಲ್ಲ ಹಾಗೆ ಆ ರೀತಿಯಾಗಿ ಎಲ್ಲವನ್ನು ಕಳಿಸಿಕೊಟ್ಟು ಈ ವಿವರವನ್ನು ಈ ಪ್ರತಿಷ್ಠಾನದ ಒಂದು ಪ್ರತಿಷ್ಠಾಪನೆ ಮಾಡಿದಂಥ ವಿವರವನ್ನು ಪಂಪನ ದೃಷ್ಟಿಯಲ್ಲಿ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಅನೇಕ ರಾಜ ಚಿಹ್ನೆಗಳು ವಿವಿದ ವಿವಿಧ ತೆರಳಾಗಿ ಪ್ರತಿಷ್ಠೆಯನ್ನು ಮಾಡಿಸಿದ್ದಾಯಿತು ಅದರಿಂದ ಗಂಗಾಜಲದಿಂದ ಪವಿತ್ರಗೊಳಿಸಿದ ಗಾತ್ರನೂ ಗಾತ್ರ ಅನ್ನೋ ಪದ ತಾವು ಗಮನಿಸ್ತೀರಿ ಗಾತ್ರ ಅದು ಹಳಗನ್ನಡದಲ್ಲಿ ಶರೀರ ಅನ್ನೋದಕ್ಕೆ ಬರುತ್ತದೆ ತೆಲುಗಿನಲ್ಲಿಯೂ ಗಾತ್ರ ಅಂದರೆ ಶರೀರ ಎಂದೇ ಒಂದು ಬಳಕೆಯಾಗುತ್ತೆ ಅಂದರೆ ಶರೀರನು ರೇಷ್ಮೆಯ ವಸ್ತ್ರದ ಹೊದಕೆ ಉಳ್ಳವನು ಆದ ಆ ಹರಿಗನನ್ನು ಅರ್ಜುನನನ್ನು ವಿಕ್ರಮಾರ್ಜುನನ್ನು ಕರೆತಂದು ಎಲ್ಲರೂ ಸಹ ದೇವಾನುದೇವತೆಗಳಿಗೆ ನಮಸ್ಕಾರವನ್ನು ಮಾಡಿಸಿ ಮಂಗಳವಾದ್ಯಗಳು ಮಂಗಳ ಗೀತೆಗಳು ಹಾಡು ಮೊಳಗುತ್ತಾ ಇರಲು ಕಲಕಲ ಕಲರವ ಧ್ವನಿಯಿಂದ ಆವೃತನಾಗಿ ಅವನು ರಾತ್ರಿ ಆ ಅಲ್ಲಿ ಇಳಿದಿದ್ದಾನೆ ರಾತ್ರಿ ಜಾಗರದಿಂದ ಇದ್ದಾನೆ ರಾತ್ರಿ ಜಾಗರದಿಂದ ಇರಬೇಕು ಅನ್ನೋದು ನಿಯಮ ಇತ್ತು ಮರು ದಿವಸ ಪುರೋಹಿತರು ನಿಷ್ಕರ್ಷ ಮಾಡಿದಂಥ ಶುಭ ಮುಹೂರ್ತದಲ್ಲಿ ನಾವು ಅಭಿಜಿನ್ ಮುಹೂರ್ತ ಅಂತ ಹೇಳ್ತೇವಲ್ಲ ಹಾಗೆ ಶುಭ ಮುಹೂರ್ತದಲ್ಲಿ ತೀರ್ಥಪೂರಿತವಾದಂಥ ಆ ಒಂದು ಪೂರ್ಣ ಕುಂಭಗಳು ರುಕ್ ಯಜು ಸಾಮ ಅಥರ್ವ ಹೀಗೆ ಅನೇಕ ವೇದಗಳಲ್ಲಿ ಪಂಡಿತರಾದ ವಿಪ್ರರು ಆ ನೀರಿನ ಕುಂಭ ಕುಂಭಗಳನ್ನು ಮಂತ್ರಪುರಸ್ವರವಾಗಿ ವಿಕ್ರಮಾರ್ಜುನನಿಗೆ ಮಜ್ಜನವನ್ನು ಮಾಡಿಸಿದ್ದಾರೆ ಎಷ್ಟು ವಿವರವನ್ನು ಕೊಡ್ತಾನೆ ನೋಡಿ ಪಂಪ ಬಹಳ ಚೆನ್ನಾಗಿದೆ ಈ ವಚನ ಅಂತ ಹೇಳ್ದು ನಾವು ಹಾಡಿರೋರು ಹಾಗೆ ಹಾಡಿರ್ತಾರೆ ಎಷ್ಟು ವಿವರವನ್ನು ವೈದಿಕ ಮಾರ್ಗ ಒಂದು ರೀತಿಯಂತಹ ಅದನ್ನು ಅರಿತಾನೆ ಪಂಪ ನೋಡಿ ಅದನ್ನು ನೀಡ್ತಾ ಇದ್ದಾನೆ ಮೊದಲಲ್ಲಿ ಅವನು ವೈದಿಕ ಮಾರ್ಗ ಹಿಡಿದದ್ದು ಕೂಡ ಅನಂತರ ಜೈನ ಧರ್ಮ ಅವಲಂಬಿ ಕೂಡ ನಮಗೆ ಇಲ್ಲಿ ಸ್ವಲ್ಪ ಹೊಳಹು ಕಂಡುಬರುತ್ತೆ ಆ ಹಿಂದಿನ ಪ್ರಭಾವ ಇದೆಯಲ್ಲ ಬರ್ತದ ನೋಡಿ ಮುಂದಿನೇ ಮುಂದೆ ನಮಗೆ ಪ್ರಧ್ವನದಿ ಮಂಗಳ ಪಟಹರವಂಪಿ ಮಾಂಗಲ್ಯದಂತರ ಘೋ ಮಂತ ಸೀಮಂತ ನೇಯರ್ಮಂದಡೆ ಬೋರಂತೆ ಜಯ ಜಯ ಜಯಧ್ವರ ವಾರಾಂಗನೇಯರ್ವಂದ ಸಂದ ಿಭವದ ಹರಿ ಗಂಗೆ ಆಯ್ತು ರಾಜ ಅಭಿಷೇಕ ಮುಂದಿರೋದು ನಾವು ನೋಡ್ತಾ ಇದ್ದೇವೆ ವನಧಿ ಪ್ರಧ್ವಾನದಿಂ ಮಂಗಳ ಪಟಃ ರವಂ ಪರ್ಚೆ ಎಂದು ಶುರುವಾಗುತ್ತೆ ಈ ವೃತ್ತ ಮಹಾಶ್ರಗ್ಧರಾ ವೃತ್ತ ಅಂತ ಕರೀತಾರೆ ಛಂದಸ್ಸಿನಲ್ಲಿ ಇದನ್ನು ಗುರುವೊಂದಾದ ಏಳುತ್ಪಲಂ ಗುರುಮೊದಲ್ ಮೂರಾಗಿ ಶಾರ್ದೂಲಮ ಗುರು ನಾಲ್ಕು ಆಗಿ ರಸ್ರಗ್ಧರೆ ಗುರುದ್ವಂದ್ ಲಘು ದ್ವಂದ್ವಂ ಮತ್ತೇಭಂ ಲಘು ನಾವು ಪ್ರಸ್ತಾರ ಹಾಕಿ ಈ ವೃತ್ತದಲ್ಲಿ ಮಹಾಸ್ರಗ್ಧರ ಬರುತ್ತದು ಆದ್ರಿಂದಾಗಿ ವನಧಿ ಪ್ರಧ್ವಾನದಿಂ ಸಮುದ್ರದ ಗಂಭೀರ ಘೋಷದ ಉಪಾದಿಯಲ್ಲಿ ಮಂಗಲ ವಾದ್ಯಗಳ ಧ್ವನಿ ಮೊಳಗುತ್ತಾ ಇರಲು ಆ ಮೊಳಗುತ್ತಾ ಇರಲು ಮಗಳ ಮೊಳಗಿ ಆ ಮಂಗಲ ಗೀತೆಗಳ ಧ್ವನಿಯಿಂದ ಎಲ್ಲ ದಿಕ್ಕುಗಳ ಒಳಭಾಗವೆಲ್ಲವೂ ಘೂರ್ಣಿಸಿದಂತೆ ಆ ಘೂರ್ಣಿಸಿದಂತೆ ಅನ್ನೋ ಪದ ಬಹಳ ಚೆನ್ನಾಗಿದೆ ಘೂರ್ಣಿಸಿ ಸೊಗೈಸೆ ಕೈಗೆಯದು ಘೂರ್ಣಿಸುವಂತೆ ಘೂರ್ಣಿಸಿದಂತೆ ಅಂದರೆ ಭೋರೆಂದು ಸದ್ದು ಮಾಡಿ ಎಲ್ಲ ವಾತಾವರಣ ಸೊಗೈಸಿತು ಸಾಮಂತ ಸಾಮಂತರಾಜರ ವನಿತೆಯರು ಮುಂಭಾಗದಲ್ಲಿ ನೃತ್ಯವನ್ನು ಮಾಡಿದರು ಹಾಗೂ ಒಂದು ಒಂದು ಒಂದು ಜಯ ಜಯ ಜಯ ಜಯ ಎಂಬ ಶಂಖ ಒಂದೇ ಸಮನಾಗಿ ಭೋರೆಂದು ಮೊಳಗುತ್ತಾ ಇರಳು ಶಂಖ ಯಾವಾಗಲೂ ನಮಗೆ ಆ ಒಂದು ಮಂಗಳ ಧ್ವನಿಗೆ ನೋಡಿ ಮೊಳಗುತ್ತಾ ಇರಳು ವಣಿಕಾಂಗನೆಯರು ಬಗೆ ನರ್ತಿಸಿದರು ಹೀಗೆ ಬಹು ವಿಭವದಿಂದ ಅರಿಗನಿಗೆ ಅಂದರೆ ನಮ್ಮ ಪಂಪನ ಪ್ರಿಯನಾದ ಅರಿಕೇಸರಿಗೆ ವಿಕ್ರಮಾರ್ಜುನನಿಗೆ ರಾಜ್ಯಾಭಿಷೇಕವಾಯಿತು ನಾವಿಲ್ಲಿ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಕಾಣ್ತಾ ಇದ್ದೇವೆ ನೋಡಿ ವ್ಯಾಸಭಾರತದಲ್ಲಿ ಕಡೆಯಲ್ಲಿ ಯುಧಿಷ್ಠಿರನಿಗೆ ಧರ್ಮರಾಜನಿಗೆ ಆದು ಅಭಿಷೇಕ ಇಲ್ಲಿ ಪಂಪ ವಿಕ್ರಮಾರ್ಜುನ ಅಂದರೆ ಅರ್ಜುನನಿಗೆ ಅಭಿಷೇಕ ಮಾಡಿಸಿದ್ದಾನೆ ಅನ್ನೋದನ್ನು ತಾವು ಕಾಣ್ತೀರಿ ಮುಂದೆ ಆ ವಚನವನ್ನು ತಾವು ಗಮನಿಸ್ತೀರಿ ಅಂತೂ ದೇವೇಂದ್ರನ ಆಸ್ಥಾನ ಮನೆ ಪೋಲ್ತು ಸೊಗಯಿಸುವ ಸಂಸಾರ ಸಾರೋದಯನ ಆಸ್ಥಾನದಿಂದಿದ್ದು ಮೃದು ಮಧುರ ಗಂಭೀರ ಮುಂದೆ ವಚನ ಮತ್ತ ಮತ್ತ ಮೈರಾವಣ ಅನ್ವಯನೂ ಸುರಭಿ ನಿಶ್ವಾಸನು ಕದಿ ಕವಿ ಹೇಳ್ತಾ ಇದ್ದಾನೆ ವಚನದ ಮೂಲಕ ಮುಂದೆ ರಾಜ್ಯಾಭಿಷೇಕವು ಮಂಗಳಕರವಾಗಿ ವಿಶುಭಪ್ರದವಾಗಿ ಜರುಗಿದ ನಂತರ ಕೃಷ್ಣ ಧರ್ಮರಾಜ ಭೀಮ ನಕುಲ ಸಹದೇವ ಮೊದಲಾದ ಐದು ಜನರು ಕೂಡ ಅನೇಕ ಆಭರಣಗಳಿಂದ ಶೃಂಗಾರಗೊಂಡವರಾಗಿ ಅರಿಕೇಸರಿಯನ್ನು ಸಿಂಹಾಸನ ಆರೋಹಣವನ್ನು ಮಾಡಿಸಿ ಪಂಚರತ್ನಗಳಿಂದ ವಜ್ರ ವೈಢೌರ್ಯ ಮಾಣಿಕ್ಯ ಮರಕತ ಪಚ್ಚೆ ಹೀಗೆ ಪಂಚರತ್ನಗಳಿಂದ ವಿರಾಜಿಸುವ ತಲೆಯ ಪಟ್ಟವರಿಂದ ಹೊಳೆ ಹೊಳೆ ಹೊಳೆ ಹೊಳೆ ಪಟ್ಟ ಪಟ್ಟ ವಸ್ತ್ರವನ್ನು ಬಿಗಿದ್ರಂತೆ ಆ ತಲೆಯ ಪಟ್ಟಣವನ್ನು ತಲೆಯ ಪಟ್ಟವನ್ನು ನಾವು ಶಿರೋವೇಷ್ಠನ ಅಂತ ಕರಿತೇವೆ ಈಗಲೂ ಕೂಡ ಆ ಶಿರೋಭಿಷ್ಣ ಧರಿಸ್ತಕ್ಕಂಥದ್ದು ಎಲ್ಲ ಧಾರ್ಮಿಕ ವಿಧಿಗಳಲ್ಲಿ ಇರ್ತದೆ ಹಾಗೂ ಬೇರೆ ಬೇರೆ ಒಂದು ತಾವು ಗಮನಿಸ್ತೀರಿ ದೇವಸ್ಥಾನಗಳಲ್ಲಿ ಕೂಡ ಸ್ಥಾನಿಕರಿಗೆ ಅವರು ದೇವ್ರತಾ ಸ್ತುತಿಯನ್ನು ದೇವರ ಪೂಜೆಯನ್ನು ಮಾಡೋದಕ್ಕೆ ಮುಂಚೆ ಅವ ಶಿರೋಭಿಷ್ಠನ ಅಥವಾ ಆ ಆ ಕಟ್ತಾರೆ ಅವನ ಶಿರೋಭೇಷ್ಠನವನ್ನು ಕಟ್ತಾರೆ ಆ ರೀತಿಯಾದಂಥ ಪಟ್ಟವನ್ನು ಬಿಗಿದು ಯದುವಂಶ ಸಂಭೂತ ಯಾವುದ ವಂಶ ಸಂಭೂತೆಯ ಸಂಲಕ್ಷಣಗಳಿಂದ ಕೂಡಿದವಳ ಸುಭದ್ರಗೆ ಮಹಾದೇವಿ ಮಹಾರಾಣಿ ಪಟ್ಟವನ ಕಟ್ಟಿದರಂತೆ ನೋಡಿ ಎಷ್ಟು ಚೆನ್ನಾಗಿ ವ್ಯತ್ಯಾಸವನ್ನು ಮಾಡಿದ್ದ ಅಂತಂಪ ಪಂಪ ತಾವು ಗಮನಿಸ್ತೀರಿ ಈ ದೃಷ್ಟಿಯಿಂದ ಈ ಒಂದು ಪಂಪ ಭಾರತ ಜಾನಪದ ಕಾವ್ಯ ನಿಲ್ತದೆ ಅಂತ ಅನಿಸುತ್ತೆ ಅದರಲ್ಲಿ ಏನು ಉತ್ಪ್ರೇಕ್ಷೆ ಇಲ್ವೇನೋ ಅಥ್ವಾ ಆಗುತ್ತೆ ಇದು ಹಾಗೆ ಅಂತ ಅನಿಸುತ್ತೆ ನೋಡಿ ಅಲ್ಲಿ ಮಹಾಭ ವ್ಯಾಸಭಾರದಲ್ಲಿ ದ್ರೌಪದಿಗೆ ಅಭಿಷೇಕವಾದರೆ ಇಲ್ಲಿ ಯಾದವ ವಂಶ ವಂಶಸಂಭೂತೆಯಾದ ಸಂಲಕ್ಷಣಗಳಿಂದ ಕೂಡಿದ ಶ್ರೀಕೃಷ್ಣ ಸೋದರಿ ಸುಭದ್ರಗೆ ಮಹಾದೇವಿ ಪಟ್ಟವನ್ನ ಮಹಾರಾಣಿ ಪಟ್ಟವನ್ನು ಕಟ್ಟಿದ್ರಂತೆ ಆಗ ದೇವದು ಮೊಳಗಿತು ದೇವದು ಬಿ ಮೊಳಗಿತು ಆಮೇಲೆ ಅಮರರ ಉದ್ಯಾನದಿಂದ ತಂದಂಥ ದೊಡ್ಡ ದೊಡ್ಡ ಅರಳಿದ ಅಚ್ಚುಕಟ್ಟಾದ ಹೂಗಳು ತುಂತುರು ಮಳೆಯ ಹಾಗೆ ಹರಿಗನ ಮೇಲೆ ಸುರಿದವು ಒಂದೇ ಎರಡೇ ವೈಭವ ಜಗದೇಕಮಲ ಅರ್ಜುನನ ಪಟ್ಟಬಂಧ ಮಹೋತ್ಸವ ಅಲ್ವೇ ಅದು ಅದರಿಂದ ಜೊತೆಗೆ ಸುಭದ್ರೆಯು ಕುಳಿತಿದ್ದಾಳೆ ಮುಂದೆ ವಚನದಲ್ಲಿ ಮತ್ತೆ ಪಂಪ ಬಳಸ್ತಾನೆ ನೋಡಿ ಿತ ಖಂಡ ಪೀಯೂಷಾಧಿಗ್ಧ ಪ್ರಬಧವಳ ತನತ್ಕಂದರಂದರೇ ಆ ಚಂದ್ರಾರ್ಕ ಪ್ರತೀತ ಭಯಗಿರಿಕರಾಸ್ಮೈಕೇ ಶೈಲೇಾಕಲ್ಪಕಾಳ ಕ್ಷಿತಿವಲಯ ಪಾ ವಿಕ್ರಾಂತತುಂಗಸೇತೋ ರಮಚ ಪಟನಿ ತಟಯುಗಾ ಟಕಿತ ಆಖಂಡ ಆಪೀಯೂಷಾಧಿ ದುಗ್ಧಪ್ಲವಧವಳಕನತ್ ಕಂದ್ರೆ प्रतीत ಚಂದ್ರಾರ್ಕ ಪ್ರತೀತಬುಭಯಗಿರಿಶಿಖರಾತ್ ಸೋದಯಸ್ಯ ಏಕೇತೋ ಶೈಲೇ ಕಲ್ಪಕಾಳ ಇದಂಪೋ ವಿಕ್ರಾಂತ ತುಂಗ ಮುಂದೆ ಪಂಪನ ತಾವು ಗಮನಿಸ್ತೀರಿ ಇಪ್ಪತ್ತ ಏಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ನಾಲ್ಕು ಪದ್ಯಗಳಲ್ಲಿ ಪಂಪತ್ತನ ಸಂಸ್ಕೃತದ ಪ್ರೌಢಿಮೆಯನ್ನು ಕೂಡ ಅವನು ಪ್ರಕಟಪಡಿಸ್ತಾ ಇದ್ದಾನೆ ಅಭಿವ್ಯಕ್ತಗೊಳಿಸ್ತಾ ಇದ್ದಾನೆ ಆಸೇತೋ ರಾಮ ಚಾಪಾಟ ಆಸೇತೋ ರಾಮ ಚಾಪಾಟ ನಿತಟ ಯುಗಟಂಕಾಂಕಿತ ಅನ್ನುವ ಹಾಗೆ ಅದು ಈ ಸ ಶುರುವಾಗಿರ್ತಕ್ಕಂಥದ್ದು ಒಂದು ಪದ್ಯ ಏನಿದೆ ಅದು ಮತ್ತು ದೇವಲೋಕದ ಐರಾವತದ ಒಂದು ಏನು ಏನಿತ್ತೋ ದೇವಲೋಕದ ಐ ಪಟ್ಟತಾನೆ ಐರಾವತ ಏನಿತ್ತೋ ಆ ಐರಾವತದ ವಂಶದಲ್ಲಿ ಜನಿಸಿದದ್ದು ಸುಗಂಧಯುಕ್ತವಾದ ಉಸಿರನ್ನು ಉಳ್ಳದ್ದು ಅಂತೆ ಇನ್ನು ಇದೊಂದು ವಿಶಿಷ್ಟ ಆನೆಗಳ ಉಸಿರನ್ನು ಕೂಡ ಪಂಪ ವರ್ಣಿಸ್ತಾ ಇರೋ ರೀತಿ ಸುಗಂಧಯುತವಾದ ಉಸಿರನ್ನು ಉಳ್ಳದ್ದು ಸೂಕ್ಷ್ಮವಾದದ್ದು ಇನ್ನೂ ವಿಶೇಷವೆಂದರೆ ಸಣ್ಣ ಸಣ್ಣ ಬಿಳಿಯ ಮಚ್ಚಗಳಿಂದ ಕೂಡಿ ರಮ್ಯವಾಗಿ ಕಾಣಿಸುವುದು ಇದನ್ನು ನಾವು ನೋಡ್ತೇವೆ ಇಂಥ ಆನೆನಂತ ನಾವು ನೋಡಬೇಕು ಅಲ್ಲಿ ಆಫ್ರಿಕನ್ ಸಫಾರಿ ಲಾಸ್ಟ್ ಸಫಾರಿ ಏನು ನೋಡಿದ್ರು ನಮಗಿಂತಾನೇ ಸಿಗಲ್ವ ಇಲ್ವೋ ಏನು ನಮ್ಮ ಆನೆಗಳು ಹಾಗೆ ಇಲ್ವೋ ಏನೋ ಒಟ್ಟಿನಲ್ಲಿ ಸಣ್ಣ ಸಣ್ಣ ಬಿಳಿಯ ಮಚ್ಚಗಳಿಂದ ಕೂಡಿ ರಮ್ಯವಾಗಿ ಕಾಣಿಸುವುದು ಕಳಿಂಗದ ಅಂದರೆ ಕಾಳಿಂಗ ವನದಲ್ಲಿ ಹುಟ್ಟಿದಂಥ ಆನೆ ಅಂಥದ್ದು ಕಾಳಿಂಗ ವನದಲ್ಲಿ ಹುಟ್ಟಿದುದು ಹೀಗೆ ಅನೇಕ ವಿಶೇಷ ಲಕ್ಷಣಗಳಿಂದ ಕೂಡಿದುದು ಆಗಿರುವ ತ್ರಿಭುವನ ಎಂಬ ಆನೆಗೂ ತ್ರಿಭುವನಾಭರಣ ಎಂಬ ಆನೆಗೂ ಉಭಯ ಕುಲ ಶುದ್ಧನು ಗುಣ ಸಮುದ್ರನೂ ಆಗಿರುವ ಮಹಾಮಂತ್ರಿಯ ಮನೆಯಲ್ಲಿ ಬೆಳೆದ ಅಂದರೆ ಇದು ಸಾಧ್ಯವೇ ಪಂಪನೆ ಹೇಳಬೇಕು ಇದನ್ನು ಮಹಾಮಂತ್ರಿಯ ಮನೆಯಲ್ಲಿ ಬೆಳೆದ ಅನ್ನೋದು ಇಲ್ಲಿ ಆ ಉಚ್ಚೈಶ್ರವಸ್ಸು ಎಂಬ ಪಟ್ಟದ ಅಂಶ ಅಶ್ವದ ವಂಶದಲ್ಲಿಯೇ ಜನಿಸಿದಂತಹ ಉಚ್ಚೈಶ್ರವಸ್ ತಾವು ಆ ಹೆಸರನ್ನು ಕೇಳಿದ್ದೀರಿ ಅದು ದೇವಲೋಕದ ಕುದುರೆ ಎಂಬತಕ್ಕಂಥದ್ದನ್ನು ಅದ ಅದರ ವಂಶದಲ್ಲಿಯೇ ಜನಿಸಿದಂಥ ಪ್ರಶಸ್ತವಾದ ಲಕ್ಷಣಗಳಿಂದ ಇರುವ ತ್ರಿಭುವನ ತಿಲಕ ಎಂಬ ಕುದುರೆಗೂ ಒಂದು ಐರಾವತದ ವಂಶದಲ್ಲಿ ಹುಟ್ಟಿದಂಥ ಒಂದು ಆನೆ ತ್ರಿಭುವನ ಆಭರಣ ಇನ್ನೊಂದು ತ್ರಿಭುವನ ತಿಲಕ ಎಂಬತಕ್ಕಂಥ ಕುದುರೆ ಇವೆರಡಕ್ಕೂ ಪಟ್ಟವನ್ನು ಕಟ್ಟಿದ್ದಾರೆ ಕೃಷ್ಣ ಸೋದರಿ ಸುಭದ್ರೆ ಕೂಡ ಅರ್ಜುನನ ಒಂದು ತಮ್ಮ ತಮ್ಮ ತೂಕದಷ್ಟು ಕೂಡ ಅರ್ಜುನ ಅವರು ತಮ್ಮ ತೂಕದಷ್ಟು ಬಂಗಾರವನ್ನು ದಾನ ಮಾಡಿದರಂತೆ ಲೋಕಕ್ಕೆಲ್ಲ ತಮ್ಮ ದಾನದ ವೈಭವವನ್ನು ಮೆರೆದರಂತೆ ಮುಂದೆ ದೇವಲೋಕದ ಕಾಮಧೇನು ತಾನೇ ತಾನಾಗಿ ಕ್ಷೀರವನ್ನು ಹಾಲನ್ನು ಸುರಿಸಿತು ತುಂಬಿದ ಗೊನೆಯುಳ್ಳ ದಾಯಿತು ಈಶ್ವರನ ವರಪ್ರಸಾದವೇ ಎದುರುಗೊಂಡಿತು ಅಂತ ಹೇಳ್ತಾನೆ ಪಂಪ ಬಹುವರ್ಣನೇ ವೈಭವೇ ಇಲ್ಲಿದೆ ಹಾಗೆಯೇ ಪಂಪನ ಕವಿತಾ ಕೌಶಲಕ್ಕೆ ಈ ಪುಷ್ಟಿ ನೀಡುತ್ತದೆ ಅಂತದೇ ಈ ಒಂದು ಪದ್ಯ ಮುಂದೆರಸ್ಪರ್ಭಯ ಪ್ರಭೂತ ಸಹಜರ್ಷ್ಯೋ ತಥಾಚ ಪರಿಹಾರಣೋರಿ ಮಹಾಕ್ಷ್ಮ ಶೋ ಚಿರಂ ಪ್ರಥಮಸಂಗಮ ಹರಿಗಭೂಪತೌ ದೃಶ್ಯ ಪರಸ್ಪರ ವಿರುದ್ಧಯೌವನ ಆರಂಭ ಪ್ರಭೂತ ಸಹಜ ೀರ್ಷಿ ಸರಸ್ವತೀಸ್ ತರಿಹಾರಣೋರ ಮಹಕ್ಷ ಚೌರ್ಯೋ ಚಿರಂ ಪ್ರಥಮಸಂಗಮ ಹರಿಗಭೂಪತೌ ದೃಶ್ಯ ಮುಂದಿನ ಒಂದು ಪದ್ಯದಲ್ಲಿ ಹಿಂದಿನ ಪದ್ಯದ ಕೆಲವು ಸಾಲಗಳನ್ನು ನಾವು ಈಗ ಮತ್ತೆ ನೆನಪು ಮಾಡಿಕೊಂಡು ಮುಂದೆಗೆ ತರೋಣ ಅಂತ ಅಂದ್ಕೊಂಡೆ ಆಸೇತೋ ರಾಮಚಾಪಟನಿ ಅಂದಿರ ಸಂಸ್ಕೃತ ಪದ್ಯವನ್ನು ಹ್ಯಾಕೆ ಪಂಪ ತಂದಿದ್ದಾನೆ ಅಂತ ನಮಗೆ ಮನಸ್ಸಿಗೆ ತಂದಿದ್ದೇನೆ ಶ್ರೀರಾಮನ ಕೋದಂಡ ಎಂಬತಕ್ಕಂತಹ ಬಿಲ್ಲಿನ ಕೊಪ್ಪಿನ ಎರಡು ಕಡೆಗಳು ಎಂಬುವ ಹುಳಿಯಿಂದ ಗುರುತು ಆಸೇತೋ ರಾಮಚಾಪ ಎಂದು ಪಂಪ ತರ್ತಕ್ಕಂಥದ್ದು ಪದ್ಯದಲ್ಲಿ ಒಂದಕ್ಕೊಂದು ಪರಸ್ಪರ ವಿರುದ್ಧಯೋ ವಿನಯ ಯೌವ್ವನ ಆರಂಭಯೋಹೋ ಅಂತಾನೆ ನಾನು ಬಿಡಿಸಿ ಬಿಡಿಸಿ ಓದ್ತಾ ಇದ್ದಾನೆ ಅಲ್ಲಿರೋ ಪರಸ್ಪರ ವಿರುದ್ಧಯೋರ್ ವಿನಯ ಯೌವ್ವನ ಆರಂಭಯೋಹೋ ಅಂತ ಇದೆ ಇಲ್ಲಿ ಬಿಡಿಸಿದ್ದೇನೆ ಸ್ವಲ್ಪ ಪರಸ್ಪರ ವಿರುದ್ಧಯೋಹೋ ವಿನಯ ಯೌವ್ವನ ಆರಂಭಯೋಹೋ ಒಂದಕ್ಕೊಂದು ವಿರೋಧಿಗಳಾದ ವಿನಯ ಯೌವ್ವನ ಇವುಗಳನ್ನು ಇದು ಸಹಜವಾಗಿ ಇರುವ ಹಾಗೆಯೇ ಮೂವತ್ತನೇ ಪದ್ಯದಲ್ಲಿ ನಾವು ಹೇಳ್ತಾ ಇದ್ದೇವೆ ಅಂತ ಮೊದಲೇ ಹೇಳಿದ್ದೇನೆ ಮೊಂದಕ್ಕೊಂದು ವಿರೋಧಿಗಳಾದ ವಿನಯ ಯೌವನ ಇವುಗಳನ್ನು ಸಹಜವಾಗಿಯೇ ಹುಟ್ಟಿರುವ ಅಸೂಯ ಅನ್ನು ಹಾಗೆ ಅಸೂಯೆಯಂತೆ ಸರಸ್ವತಿ ಲಕ್ಷ್ಮಿಯರನ್ನ ಹಾಗೆಯೇ ಪರಸ್ಪರ ವಿನಾಶಕಾರಿಗಳು ದಯೆ ಶೌರ್ಯ ಒಂದಕ್ಕೊಂದು ಇಲ್ಲಿ ಪರಸ್ಪರ ವಿರುದ್ಧ ಗುಣಗಳನ್ನು ಒಬ್ಬನೇ ಅರಿಗನಲ್ಲಿ ಮೇಳವಿಸಿದ್ದನ್ನು ಪಂಪ ವಿಶೇಷವಾಗಿ ಬರ್ಣಿಸ್ತಾನೆ ವಿರುದ್ಧ ಗುಣಗಳು ಒಬ್ಬನಲ್ಲಿ ಮೇಳಿಸುವುದು ಸ್ವಲ್ಪ ಅಪರೂಪ ಅಂತ ಅನಿಸುತ್ತಲ್ವೇ ಒಂದು ಯಾವುದು ಒಂದು ದಯ ಇದ್ದರೆ ಒಂದು ಕರುಣೆ ಇರುತ್ತೆ ಒಂದು ಶೌರ್ಯ ಇದ್ದರೆ ಇನ್ನೊಂದಿರುತ್ತೆ ಹೀಗೆ ಇಲ್ಲಿ ಎರಡೂ ಎರಡೂ ಇದೆ ಎಂಬತಕ್ಕಂಥದ್ದು ಬಹುಕಾಲ ನಂತರ ಪ್ರಥಮ ಬಾರಿಗೆ ಅರಿಕೆಯೇ ಸರಿಯಲ್ಲಷ್ಟೇ ನಾವು ಈ ವಿರುದ್ಧ ಗುಣಗಳನ್ನು ಒಟ್ಟಾಗಿ ಮೇಳವಿಸಿರುವುದನ್ನು ನೋಡಬಹುದಾಗಿದೆ ಒಂದು ವಿಶೇಷವಾದಂಥ ಪಂಪನ ಧೀರೋದಾತ್ತ ನಾಯಕನಲ್ಲಿ ಇರ್ತಕ್ಕಂಥ ವಿಶೇಷ ಇದು ಅಂತ ಹೇಳಿದ್ರೆ ಆಶ್ಚರ್ಯವೇನು ಇಲ್ಲ ಆಶ್ಚರ್ಯವೇನು ಇಲ್ಲ ಅಂತ ಅನ್ನಿಸುತ್ತೆ ಮುಂದೆ ವಚನವನ್ನ ನೋಡೋಣ ಅಂತು ಆತಂ ಪೊಗಲ್ದು ಮಾಡ ನಂತರದು ಒತ್ತಿಕೊಂಡ ಶ್ರುತಿಯಂ ಪಲ್ಲಟಿಸದೆಯುಂ ಮತ್ತಂ ಪರಿಚ್ಛೇದಂಗಳ ನರಿದುಂ ಒಟ್ಟ ಜಯ ರಾಜೀಂ ಕಣ್ಗಳಿಂಚರದೊಳಪುಳಿಒೋಗ ಮಂಗಳ ಪಾಠಕರ್ ಇರುವರ್ ಒಂದೇ ಕೊರನೊಳ್ ಇಂತಂದು ಮಂಗಳೃತ್ತಂಗಣನ್ ಓದಿ ದ ರಂಗತ್ತು ಸದ್ಗಂಗಾ ಜರ್ಮದಂಗ ಸ್ವಚ್ಛವನ ಪ್ರಸಿದ್ಧವರದ ಪುಣ್ಯಾಂಬೂ ್ಯೋರ್ಜಿತವರಿ ಸಾರ ಯೋರ್ಮಿರ ಭುಜೋತ್ ಗಂಗೆ ಅರಿ ಗಂಗೇ ಮಂಗಳಮಃಯಂ ಜಯಶ್ರೀ ಉಮ ಭುಜಾತು ಅರಿಗಂಗೆ, ಅರಿ ಈಗೆ ಮುಂದೆ ವಚನ ಅಂತಾತಂ ಪೊಗಳ ಮಾಡ ನಂತರದೊಳ ಎತ್ತಿಕೊಂಡ ಅಂತ ಸಣ್ಣದಾದ ಒಂದು ವಚನ ಇದೆ ನೋಡಿ ಆ ರೀತಿ ಅವನು ಹೊಗಳುವುದನ್ನು ನಿಲ್ಲಿಸಿದ ಮೇಲೆ ಯಾರು ಪ್ರಶಂಸೆಯನ್ನು ಮಾಡ್ತಾ ಇದ್ರು ಅವರೆಲ್ಲ ಆ ಹೊಳದನ್ನು ಅವರು ನಿಲ್ಲಿಸಿದ ಮೇಲೆ ಶ್ರುತಿ ಪಲ್ಲಟಿಸದೆ ಶ್ರುತಿಯು ಪಲ್ಲಟಿಸದೆಯು ಮತ್ತ ಪರಿಚ್ಛೇದಗಳನ್ನು ಅರಿದು ಎಷ್ಟು ಹೇಳ್ತಾರೆ ನೋಡಿ ಪಂಪ್ನ ಒಂದು ಕನ್ನಡ ನಾವು ಬಿಡಿಸ್ಕೊಂಡು ಹೋದರೆ ಈಗ ನನಗೆ ತಾನಾಗಿಯೇ ರಾಜರತ್ನಂ ಜ್ಞಾಪಕ ಬರ್ತಾರೆ ಅವರು ಓದ್ತಾ ಇದ್ದಂಥ ರೀತಿಯಲ್ಲಿ ಎಂಥ ಕಠಿಣ ಕಾವ್ಯವು ಕೂಡ ತನ್ನ ತಾನೇ ಬಿಚ್ಕೊಂಡು ಬಿಡ್ತಾಯಿತ್ತು ನಾವು ಕೇಳಿದೇವೆ ಆನಂದವಾಗಿ ಮೂರು ಕವಿಗಳ ಆರು ಪುರಾಣಗಳನ್ನು ಕೇಳ ಐದು ಪುರಾಣಗಳನ್ನು ಕೇಳ್ತಕ್ಕಂಥ ಭಾಗ್ಯ ಈ ಈ ದಾಸನಿಗೆ ಬಂದಿತ್ತು ಯಾವುದು ಪಂಪನ ಆಲಿಪುರಾಣ ವಿಕ್ರಮಾರ್ಜುನ ವಿಜಯ ರನ್ನನ ಗ ಅಥವಾ ಸಾಹಸ ಭೀಮ ವಿಜಯ ಮತ್ತು ಅಜಿತ ಪುರಾಣ ಪೌನ್ನನ ಶಾಂತಿ ಪುರಾಣವನ್ನು ಕೇಳಿದ್ದೆವು ಭುವನೇಕ ರಾಮ ಹೃದಯ ಸಿಕ್ಕಿಲ್ಲ ಅಂತ ನಮಗೆ ಕೇಳಿದು ಬರುತ್ತೆ ನೋಡಿ ಹಾಗೆಯೇ ಆ ರೀತಿ ಅವನು ಹೊಗಳುತ್ತಾ ನಿಲ್ಲಿಸಿದ ಮೇಲೆ ಹೊಗಳವರು ನಿಲ್ಲಿಸಿದ ಮೇಲೆ ಶ್ರುತಿ ಪಲ್ಲಟಿಸದೆ ಅಂದರೆ ವೇದಾಗಮ ಶಾಸ್ತ್ರಗಳನ್ನು ವ್ಯತ್ಯಾಸ ಮಾಡದೆಯೇ ಸುಸ್ವರದಲ್ಲಿ ಸ್ವರಬದ್ಧವಾಗಿ ನಿಲ್ಲಿಸಬೇಕಾದ ಸ್ಥಳದಲ್ಲಿ ನಿಲ್ಲಿಸುತ್ತಾ ಎಳೆಯಬೇಕಾದ ಸ್ಥಳದಲ್ಲಿ ಎಳೆಯುತ್ತಾ ಆ ಒಂದು ಅರಿವು ಇದ್ದು ಸಂಪೂರ್ಣವಾದಂಥ ಅರ್ಥವು ತಾನೇ ತಾನಾಗಿ ದ್ಯೋತಕವಾಗುವ ಹಾಗೆ ಪ್ರಕಾಶಿಸುವ ಹಾಗೆಯೇ ಇನಿದಾದ ಸ್ವರದಲ್ಲಿ ಒಂದು ಸ್ವರದಿಂದ ಎಷ್ಟು ಪಟ್ಟಿಗೆ ಬರಬೇಕೋ ಆ ಥರದಂಥ ಇನಿದಾದ ಸ್ವರಗಳಿಂದ ಕೂಡಿ ಆಲಿಸುವಾಗ ರೋಮಾಂಚನ ಆಗಬೇಕು ಅಂತ ಪಂಪುಳಿ ಹೋಗಿ ಅಂತಾನೆ ಪಂಪ ಪೊಂಪುಳಿನ ಪದವಿ ಒಂದು ಪಂಪುಳಿ ಹೋಗಿ ರೋಮಾಂಚಕವೂ ಹಾಗೂ ಇಬ್ಬರು ಶ್ರುತಿ ಮಂಗಳ ಪಾಠಕರು ಒಂದೇ ಸ್ವರದಿಂದ ಮಂಗಳ ಸ್ತೋತ್ರವನ್ನು ಪಠಣೆ ಮಾಡಿದ್ದಾರೆ ಆಯತನವಾನ್ ಭವತಿ ಏವಂ ವೇದ ಅನುತೇವಲ್ಲ ಆ ಮುಂದೆ ಮೂವತ್ತ ಒಂದನೆಯ ಪದ್ಯಕ್ಕೆ ನಾವು ಹೋಗ್ತೇವೆ ಮೂವತ್ತೊಂದನೆಯ ಪದ್ಯ ಶುರುವಾಗದೇ ಶಾರ್ದೂಲ ವಿಕ್ರಾಳದ ಶಾರ್ದೂಲ ವಿಕ್ರೀಡಿತದ ಚಂದೋ ಬಂದಲಿ ಗುರು ಬದಲು ಮೂರಾಗಿ ಶಾರ್ದೂಲ ಮಾತ ಗುರು ಬರಬೇಕಂತೆ ಮೂರು ಗುರು ಬರಬೇಕು ಶಾರ್ದೂಲ ಶುರುವಾಗಬೇಕು ರಂಗ ತುರಂಗ ಭಂಗುರ ಹೇಗಿದೆ ನೋಡಿ ಅಪ್ಪತ್ತೆ ಓಡೋ ತಾವು ಗಮನಿಸ್ತೀರಿ ರಂಗ ತುಂಗ ತುರಂಗ ಭಂಗುರ ಲಸತ್ ಗಂಗಾಡಳಂ ನರ್ಮದಾಸಂಗ ಸ್ವಚ್ಛವನ ಒಂದು ಬಣ್ಣಿಸತಕ್ಕಂಥ ರೀತಿ ನೋಡಿ ಗುರುಮದಲ್ ಅನ್ನೋ ನಾನು ತಮಗೆ ಛಂದಸ್ ಹೇಳಿದಾಗೆ ರಂಗೋತ್ತುಂಗ ತರಂಗ ಭಂಗುರವೆಂದೇ ಈ ವೃತ್ತ ವೃಂ ನರ್ತಿಸುತ್ತಿರುವ ತರಂಗಗಳಿಂದ ಆ ತುಂಬಿದಾಗ ತಾವು ಗಮನಿಸ್ತೀರಿ ನದಿಯಾಗಲಿ ಹೊಳೆಯಾಗಲಿ ಟಟಾಕವಾಗಲೇ ಎಷ್ಟರ ಮಟ್ಟಿಗೆ ಅಲೆಗಳು ಹೊರಹೊಮ್ತಾ ಇರ್ತವೆ ಅಂತ ಆ ಥರದ ನರ್ದಿಸುತ್ತಿರುವ ತರಂಗಗಳಿಂದ ಘರ್ಷಣೆಯನ್ನು ಹೊಂದುತ್ತಿರುವ ಒಂಥರ ಗಂಭೀರವಾದ ಧ್ವನಿ ಕೇಳುತ್ತೆ ಪ್ರಕಾಶಿಸುವ ಗಂಗಾ ಸನಿಲವು ಗಂಗಾಜಳಂ ಲಸತ್ ಗಂಗಾಜಳಂ ಪಾವನವಾದ ಗಂಗಾ ನೀರು ಗಂಗಾ ಸಲಿಲವು ಸ್ವಚ್ಛವಾಗಿರುವ ನರ್ಮದಾ ನದಿಯ ನೀರು ನನ್ನ ನರ್ಮದಾ ನದಿಯ ಸ್ವಚ್ಛತೆ ಆಗಿನ ಕಾಲಕ್ಕಿತ್ತು ಕಾಣುತ್ತೆ ಈಗ ನಮಗೆ ಆ ಸ್ವಚ್ಛತೆ ಕಾಣುತ್ತೋ ಇಲ್ಲೋ ನರ್ಮದೆಯಲ್ಲಿ ಕಾಣೋದಿಲ್ಲ ನಮಗೆ ಅಂಥ ಒಂದು ಸ್ವಚ್ಛವಾದಂಥ ನೀರು ಇರತಕ್ಕಂಥದ್ದು ಅದೇ ರೀತಿ ಪಂಪ ಇಲ್ಲಿ ನರ್ಮದಾ ತಂದಾಗೇ ವರದ ಪುಣ್ಯಾಂಬು ಗೋದಾವರಿ ತನ್ನ ಒಂದು ಪ್ರಭಾವಿ ಇರತಕ್ಕಂಥ ಜಾಗವನ್ನು ಬಿಟ್ಟಿಲ್ಲ ಅವನು ವರದೆ ಆ ವರದೆಯ ನೀರು ಕೂಡ ಹೆತ್ತರ್ತಾಯಿದ್ದಾನೆ ಸ್ವಚ್ಛವಾಗಿರುವ ನರ್ಮದಾ ನದಿ ಹೇಳಿದಾಗೇ ತಾನು ಇರತಕ್ಕಂಥ ಸುಂದರವಾದ ಆ ಪರಿಸರದಲ್ಲಿರುವ ಹರಿಯುವ ವರದಾ ನದಿ ಕಲರವ ತಾನು ಇದ್ದ ಆಂಧ್ರದ ಗೋದಾವರಿ ಶ್ರೇಷ್ಠದ ಅದು ಕೇಳ್ತಾ ಇದೆ ಇವೆಲ್ಲವೂ ಕೂಡಿ ಅವನು ಎತ್ತರವಾದ ಭುಜಗಳುಳ್ಳ ಅರ್ಜುನನು ಎತ್ತರವಾದ ಭುಜಗಳುಳ್ಳ ಅರ್ಜುನನು ಆ ಹರಿಗನಿಗೆ ಮಂಗಲಕರವಾದ ಐಸಿರಿಯನ್ನು ಜಯಲಕ್ಷ್ಮಿಯನ್ನು ಪ್ರಸಾದಿಸಲಿ ಎಂಬುದಾಗಿ ಪಂಪ ಆಶೀರ್ವಾದ ಮಾಡೋ ಹಾಗೆ ಮಂಗಳಾಶ್ವಾಸವನ್ನು ಹಾಡ್ತಾ ಇದ್ದಾರೆ ನಾವು ಗಮನಿಸ್ತೇವೆ ಮುಂದೆ ನಾವು ಮೂವತ್ತ್ ಪದ್ಯಕ್ಕೆ ಹೋಗ್ತಾ ಇದ್ದೇವೆ ಕೈಲಾಸ ನಿಷಧಾಧಿಪಕ್ಷ ೀಳ ಕಂದಮಹೀಧರ ಶಿಖರನಮೋದ್ಯನ್ನಗ್ರ ಪ್ರಸ್ಫುರ ಪ್ರಾಳೇಚಲ ಇಳನ್ ಎಂದೂ ಇಂದು ಇಳಾಪಾಳಂಗೆ ಈಗೆ ಅರಿ ಗಂಗೆ ಮಂಗಳ ಮಹಾಶ್ರಿಯ ಜಯಶ್ರೀಯುಮ ಮೂವತ್ತ್ ಮೂರನೆಯ ಪದ್ಯ ವೃತ್ತ ಆರಂಭ ಆಗುವುದೇ निषदाधिपांग निकट क्षोणीधरम श्रेष्ठवंत कैलास पर्वत निषाध पर्वत निषध दे, देश अब निषद देश अंत हिंदे ना क्या आ री निषाध पर्वत निषद निषद पर्वत निषध पर्वतू अंगदेश सलिह सनीह इतक पर्वत अंगदेश समीप इवत पर्वत नीलगिरी ಕಂದ ಪರ್ವತ ಶಿಖರವೆಂಬ ಒಂದು ಪರ್ವತ ಎತ್ತರವು ಪ್ರಕಾಶವು ಆದ ಕೈಲಾಸನ ಎತ್ತರವಾದು ಎತ್ತರವಾದು ಪ್ರಕಾಶವಾದ್ದು ಅಂದಾಗ ನಮಗೆ ಒಂದು ನೆನಪು ಬರುತ್ತೋಳೆ ನಗಾಧಿರಾಜ ಎಂದೇ ಕಾಳಿದಾಸ ಪ್ರಕಟ ಯಾವ ರೀತಿ ವರ್ಣಿಸ್ತಾನೋ ಆ ಹಿಮವತ್ ಪರ್ವತ ಅದನ್ನು ನಗಾಧಿರಾಜ ಅಂತಲೇ ಕಾಳಿದಾಸ ವರ್ಣಿಸ್ತಾನೆ ಪಂಪನ್ನು ತೊಗೊಂಡಿದ್ದಾನೆ ವರ್ಣಿಸ್ತಾ ಹಿಮವತ್ ಪರ್ವತ ಇವೆಲ್ಲ ಕುಲಪರ್ವತಗಳು ಹರಿಕೇಸರಿ ಆ ಒಂದು ಅರಿಗ ಇದ್ದಾನಲ್ಲ ವಿಕ್ರಮಾರ್ಜುನ ಅವನು ನಮ್ಮಂತೆಯೇ ರಾಜಧಿರಾಜ ಚಕ್ರವರ್ತಿ ಇಳೆ ಧರಿಸಿರುವವನು ಭೂಮಿ ಧರಿಸಿರುವವನು ಎಂದೇ ಭೂಪಾಲನಾದಂಥ ಅರಿಗನಿಗೆ ಈ ಅರ್ಜುನನಿಗೆ ಸದಾ ಸರ್ವಥಾ ಮಂಗಳಶ್ರೀ ಮಹಾಶ್ರೀ ವಿಜಯಶ್ರೀ ಕರುಣಿಸಲಿ ಎಂದು ಹರಸುತ್ತಿದ್ದಾನೆ ಕವಿತಾ ಗುಣಾರ್ಜನ ಪಂಪ ಇದು ಪಂಪನಲ್ಲಿ ಇರ್ತಕ್ಕಂಥ ಒಂದು ಸಹಜ ಕೃತಜ್ಞ ಮನೋಧರ್ಮ ಮುಂದೆ ನಯನಾನಂದಮೃಗಕಬಿಬಂ ಉದಯಂಗೈವರ್ಕಿಂಬ ಮನಃ ಪ್ರಿಯಲಕ್ಷ್ಮೀ ವದನೆಂದುಬಿಂಬ ಅಖಿಲಕ್ಷ್ಮಧವೀಪವಾರ್ಥಿ ಪ್ರಮೋದ ಯಶೋಬಿಂಬ ಉದಗ್ರ ಧಿಕ್ಕರಿ ಕರಾಕಾರೋಲ್ಲ ಸದ್ಬಾಹುಗೆ ಈ ಪ್ರಿಯಗಳಂಗೆ ಒಸೆದು ಈಗೆ ಮಂಗಳ ಮಹಾಶ್ರಿಯಂ ಜಯಶ್ರೀ ಮುಂದೆ ಹೀಗೆ ಅವರುಗಳು ಹರಿಸಿದ್ದಾರೆ ಎಲ್ಲರೂ ಮಂಗಳ ಮಹಾಶ್ರೀ ಇರಲಿ ಜಯಶ್ರೀ ವೈಭವ ಇರಲಿ ಎಂದು ಹರಿಸಿದಿ ಅನಂತರ ತಮ್ಮ ತಮ್ಮ ನಿವಾಸಗಳಿಗೆ ಹೋದ ಅವರವರ ಮನೆಗಳಿಗೆ ಅವರವರ ಅರಮನೆಗಳಿಗೆ ಹೋದರು ಧರ್ಮನಂದನನ್ ಎನಗೆ ನಿನ್ನ ರಾಜ್ಯಾಭಿವೃದ್ಧಿಯನ್ನು ನೋಡುತ್ತಿರ್ಪುದಂ ಎಷ್ಟು ಚೆನ್ನಾಗಿ ಹೇಳ್ತಾರೆ ಆ ರೀತಿ ನಿಲ್ ನಿಲ್ಲಿಸಿದ ಮೇಲೆ ಒಂದು ಭೀಮ ಹರಿಕೇಸರಿ ಇದನ್ನ ಎಂದು ಹೋದಾಗ ಭೀಮಾ ನಕುಳ ಸಹದೇವರ್ ಕಳಿಗೆ ದುರ್ಯೋಧನನ ತಮ್ಮ ಯಾರಿದ್ದರೋ ಅವರ ಆ ಯುಯುತ್ಸು ಅಂತ ಇದ್ದ ಅವರು ಬೇಡಿದಂಥ ನೀಡ್ಗಳ ನಾಡುಗಳನ್ನು ಕೊಟ್ಟಿದ್ದಾನೆ ಹಾಗೆಯೇ ಶ್ರೀಕೃಷ್ಣನನ್ನು ಸಂತಸ ಪಡಿಸಲಿಕ್ಕೋಸ್ಕರ ನಮ್ಮ ವಿಭುಧ ವನಜವನ ಕಳಹಂಸನು ಇಂಥ ಎಷ್ಟು ಚೆನ್ನಾಗ್ತಾನಿದ್ದಾನೆ ನೋಡಿ ಪದ್ಯ ತಂದಿದ್ದಾನೆ ಅನಂತರ ನಾವು ಮೂವತ್ತ ಏಳನೆಯ ಈ ಕಂದ ಪದ್ಯಕ್ಕೆ ಹೋಗ್ತಾ ಇದ್ದೇವೆ ಎಂದು ಪರಸಿ ತಮ್ಮ ನಿವಾಸಗಳಿಗೆ ಪೋದರ್ ಆ ಎನಗೆ ನಿನ್ನ ರಾಜ್ಯಾಭಿವೃದ್ಧಿಯಂ ನೋಡು ಮುಮುಕ್ಷು ವೃತ್ತಿಯೊಳಿರ್ಪುದುಂ ಅಲ್ಲದೆ ಪೆರತೇನುಂಬಾಳ್ತೆಯಲ್ಲ ಎಂದು ಭೀಮ ನಕುಳ ಸಹದೇವರ್ಕಳ್ಗೆ, ದೇವರ್ಕಳ್ ದುರ್ಯೋಧನನ ತಮ್ಮನಪ್ಪ ಅವರ್ಬೇಡಿದ ನಾಡುಗಳನೆ ಕುಡಿಸಿ ಸಂತಸಂಬಡಿಸೇ ಪುರುಷೋತ್ತಮನಂ ವಿಭುಧವನ ಜವನ ನಿನ್ನ ದಯೆಯಿಂದಂ ಅರಿನ್ ಪರಂ ನೆರೆಕೊಂದ ಯಮಗೆ ಸಕಳ ರಾಜ್ಯಶ್ರಿಯಂ ನಿನ್ನ ಬಲದಿಂದ ಸಾರದು ನಿನ್ ಉಪಕಾರಮಂ ಅದೇ ತರುಳ್ ೋ ಮುಂದಿನ ಮೂವತ್ತೇಳನೇ ಪದ್ಯ ನಿನ್ನ ದಯೆಯಿಂದಂ ಅರಿಣ್ ಎರೆ ನೆರೆ ಕೊಂದಯಮಗೆ ಸಕಳ ರಾಜ್ಯಶ್ರೀ ನಿನ್ನ ಬಲದಿಂದೆ ಸಾರ್ದರು ಕಂಥ ಪದ್ಯದಲ್ಲಿ ಎಷ್ಟು ಚೆನ್ನಾಗಿ ಚಿಕ್ಕದಾದರೂ ಪುಟ್ಟ ಆಕೃತಿಯಲ್ಲಿ ಹಿರಿದಾದ ಅರ್ಥವುಳ್ಳದನ್ನು ಪಂಪ ತರ್ತಾ ಇದ್ದಾನೆ ಇಲ್ಲಿಂತ ತಾವು ಗಮನಿಸ್ತೀರಿ ಒಂದು ಭೀಮ ನಕುಲ ಸಹದೇವ ದುರ್ಯೋಧನ ತಮ್ಮ ಯುತ್ಸು ಅವರಿಗೆ ಕೊಟ್ಟಿದ್ದಾಯಿತು ಅವರವರ ನಾಡನ್ನ ಹಾಗ ಅರ್ಜುನ ಹೇಳ್ತಾಯಿದ್ದಾನೆ ಶ್ರೀಕೃಷ್ಣನ ಕುರಿತು ಕೃತಜ್ಞತೆಯ ಭಾವದಿಂದ ಹೇಳ್ತಾ ಇದ್ದಾನೆ ಯಾಕೆಂದರೆ ಆರ್ತತ್ರಾಣ ಪರಾಯಣ ಅಂತಲೇ ಕೃಷ್ಣನಿಗೆ ಹೇಳ್ತಾಯಿದ್ದು ಪಾಂಡವರಿಗೆ ನಾನು ಮೊಮ ಪ್ರಾಣ ಹಿ ಪಾಂಡವಾ ಅಂತಲೇ ಅವನು ಪ್ರಾ ಪ್ರಾಣ ತೋಟವನ್ನು ಕೃಷ್ಣ ನಾವು ಯಾವ ರೀತಿಯಲ್ಲಿ ಎಲ್ಲಾಗಲೂ ಯಾವಾಗಲೂ ಸ್ಮರಿಸ್ಬೇಕಲ್ವೇ ಅರ್ಜುನ ಶ್ರೀಕೃಷ್ಣನನ್ನ ಕುರಿತು ಹೇಳುತ್ತಾ ಇದ್ದಾನೆ ನಿನ್ನ ಕೃಪೆಯಿಂದ ವಾಸುದೇವ ಶ್ರೀಕೃಷ್ಣ ನಿನ್ನ ಕೃಪೆಯಿಂದ ತಾನೇ ಶತ್ರು ಸಂಪೂರ್ಣವಾಗಿ ಸಂಹರಿಸಿದ ನಮಗೆ ಅಂದರೆ ದುರ್ಯೋಧನ ಮಡಿಯುವ ಸಂಪೂರ್ಣ ನಾಶವಾಗಿ ಕೊಂದರೆಂತೂ ಹೇಳುವ ಹಾಗಿರಲಿಲ್ಲ ಗಮನಿಸಿದ್ದೇವೆ ಅಲ್ಲಿ ಗದಾಯ್ತ ನೆಳೆದು ಆ ದುರ್ಯೋಧನ ಬಿದ್ದ ಅದು ಮುಗಿಯಿತು ಮಹಾಭಾರತದ ಯುದ್ಧ ಅಂತ ಹೇಳಬೇಕು ದುರ್ಯೋಧನ ಮಾಡಿದ ಮೇಲೆ ಇಡಿ ರಾಜ್ಯ ಸಂಪತ್ತು ನಿನ್ನ ಬಲದಿಂದಲೇ ನಮಗೆ ಕೈ ಸೇರಿತು ಶ್ರೀಕೃಷ್ಣ ನಿನ್ನ ಈ ಉಪಕಾರವನ್ನು ಹೇಗೆ ತಾನೇ ನಾನು ತೀರಿಸಲೇ ಆಗದು ಅಲ್ವೇ ಶ್ರೀಕೃಷ್ಣ ಬಯಸಿದ್ದು ಕೂಡ ಒಂದು ಭಕ್ತಿ ಮಾತ್ರವೇ ಅವನು ಹೇಳ್ತಾ ಅರ್ಜುನ ನಿನ್ನ ಬಲದಿಂದ ಸಾರ್ದುದು ಸಕಲ ರಾಜ್ಯ ಶ್ರೀ ನಿನ್ನ ಉಪಕಾರ ಅದೇ ಥರೋಳ್ ನೀಗುವೇನು ಹೇಗೆ ನಿನ್ನ ಉಪಕಾರವನ್ನು ಮತ್ತೆ ನಾನು ಅದನ್ನು ವಾಪಸ್ಸು ಅಂದರೆ ಉಪಕಾರವನ್ನು ಮರು ಈ ಹೇಗೆ ಹಿಂತಿರುಗಿಸಲಿಕ್ಕೆ ಆ ಸಾಧ್ಯವಿದೆಯೇ ಅಂತ ಹೇಳ್ಕೊಂತ ಇದ್ದಾನೆ ಅರ್ಜುನ ಶ್ರೀಕೃಷ್ಣನ ಕುರಿತ ಹಾಗೆ ಮುಂದೆ ಆ ಮಳೆಯಾಚಳ ಹಿಮಗಿರಿ ಬೆಂಗಿ ಮಂಡಳದೊಳ ಚೆಲ್ಲು ಆಗಮೇ ತನಗೆ ಅದು ಒಂದು ಸೋಗೋ ಮುಂದುವರಿದಂತೆ ಒಂದು ಕಂದಪದ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಆ ಮಳೆಯಾಚಳ ಹಿಮಗಿರಿ ಸೀಮೆ ಅವರಿತಳಕೆ ಬೆಂಗಿ ಮಂಡಳದೋಳ್ ಬೆಂಕಿಮಂಡಳ ಅನ್ನೋದನ್ನು ಪಂಪ್ ಕವಿ ಬೆಂಗಿ ಮಂಡಳ ಅಂತ ಹಾಕಿದ್ದಾನೆ ಅವನ ಊರಿನ ಕಡೆಯ ಒಂದು ವಿವರವನ್ನು ಮಾಹಿತಿಯನ್ನು ಕೊಡ್ತಾ ಇದ್ದಾನೆ ಮುಂದರೆದ ಪಂಪ ಕಂಡರಿಸುತ್ತಾನೆ ನೋಡಿ ವಾಂಗ್ಮಯ ಶಿಲ್ಪಿ ಅಂತ ಕರೀತೇವೆ ಅವನು ಮಲಯ ಪರ್ವತದಿಂದ ಹಿಡಿದು ಹಿಮವತ್ ಪರ್ವತಕ್ಕೆ ಬಂದ ಹಾಗೆ ಮಲಯ ಪರ್ವತ ಅನ್ನೋದು ಶ್ರೇಷ್ಠ ಅಂತ ಹೇಳ್ತಾರೆ ಆ ಮಳೆಯಾಚಳ ಹಿಮಗಿರಿ ಸೀಮೆ ಮಲಯ ಪರ್ವತದಿಂದ ಹಿಡಿದು ಹಿಮವತ್ ಪರ್ವತವನ್ನು ಮೇರೆಯಾಗಿ ಉಳ್ಳಂಥ ಭೂಭಾಗದಲ್ಲಿ ಅರಿಗನ ವ್ಯಂಗಿ ಮಂಡಲದ ದೇಶವೇ ಅರಿ ಕೇಸರಿಯ ವ್ಯಂಗ್ಯಮಂಡಲದ ದೇಶವೇ ಸದಾ ಸುಂದರವಾಗಿ ಇರ್ತಕ್ಕಂಥ ದೇಶ ಅಂತ ಪಂಪ ತನ್ನ ನೆಲದ ಸೀರೆಯ ಹೋಳ್ಕೊತಾ ಇದ್ದಾನೆ ಅದರಲ್ಲಿಯೂ ಕೂಡ ವ್ಯಂಗಿ ಪಳು ಎಂಬುವುದು ವಿಶೇಷವಾಗಿ ಶೋಭಿಸ್ತಾ ಇದೆ ವ್ಯಂಗಿ ಕರಂ ಸೊಗೈಸು ಗುಂ ಎನ್ನುತ್ತಾನೆ ಇದು ನಲವತ್ತನೇ ಪದ್ಯದಲ್ಲಿ ಅವನು ಕೊಡ್ತಕ್ಕಂಥ ತನ್ನ ಊರಿನ ಬಗ್ಗೆ ಕೊಡುವ ಒಂದು ಸಣ್ಣ ವಿವರ ಮುಂದೆ ಅದುವೆ ವಸಂತಂ ಕೊಟ್ಟೂರು ಒದವಿದ ನಿಡುಗುಂದೇ ಮಿಕ್ಕ ವಿಕ್ರಮಪುರವೆಂಬುದು ಅಗ್ರಹ ಮುಂದೆ ಅದುವೆ ವಸಂತಂ ಎಂಬ ಒಂದು ಕಂದ ಪಂಪ ಹೇಳ್ತಾ ಇದ್ದಾನೆ ಆ ವ್ಯಂಗಿಪಳುವಿನಲ್ಲಿ ವಸಂತ ಕೊಟ್ಟೂರು ವಸಂತ ಕೊಟ್ಟೂರು ಒದವಿದ ನಿಡುಗುಂದಿ ವಸಂತ ಕೊಟ್ಟೂರು ಅಂತ ಒಂದು ಕೊಟ್ಟೂರು ಅನ್ನೋ ಊರು ಈಗಲೂ ನಮ್ಮ ಉತ್ತರ ಕರ್ನಾಟಕ ಕಡೆ ಇದೆ ಆ ಹಾಗೆ ನಾವು ಹೀಗೆ ವಿಂಗಡಿಸ್ಕೊಂಡ್ರೆ ವಸಂತ ಕೊಟ್ಟ ಊರು ವಸಂತದ ಕೊಡುಗೆ ಈ ಊರ ಅಂತೆ ಪಂಪ ಹೇಳ್ಕೊಳ್ತಕ್ಕಂಥದ್ದು ಬಹಳ ಚಿಗುರು ಇತ್ಯಾದಿ ಚೆನ್ನಾಗಿ ಇರ್ತಕ್ಕಂಥದ್ದು ಅಂತ ನಿಡುಗುಂದಿ ಮಿಕ್ಕ ವಿಕ್ರಮಪುರ ನಿಡುಗುಂದಿ ಅತ್ಯತಿಶಯವಾದ ವಿಕ್ರಮಪುರ ಎಂಬುವ ಅಗ್ರಹಾರ ಸಂಪತ್ತು ಎಂಬುವುದು ಆ ಅಗ್ರಹಾರಗಳು ಶೋಭಿಸ್ತಾ ಇವೆ ಪಂಪ ಹೇಳ್ತಾ ಇದ್ದಾನೆ ಅವನ ಕಾಲದ ಒಂಬತ್ತನೇ ಶತಮಾನದ ಮಧ್ಯಭಾಗದ ಅವನಿದ್ದಾನೆ ಒಂಬೈನೂರ ಎರಡರಿಂದ ಒಂಬೈನೂರ ನಲವತ್ತೊಂದು ಅವನಿದ್ದದ್ದು ಅಂದರೆ ಒಂಬತ್ತನೇ ಶತಮಾನದಿಂದ ಶುರುವಾಗಿ ಹತ್ತನೇ ಶತಮಾನಕ್ಕೆ ಬರ್ತಾಯಿದೆ ಅಲ್ಲಿಗೆ ವಿಕ್ರಮಪುರ ಎಂಬುವ ಅಗ್ರಹಾರಗಳು ಶೋಭಿಸ್ತಾ ಅಲ್ಲಿಯ ಸಂಪತ್ತು ಪದವಿಗಳಲ್ಲಿ ಅಗ್ರಗಣ್ಯನಾದವನು ಹಾಗೂ ಅಭಿವೃದ್ಧಿ ಆಗುತ್ತಾ ಇರುವ ಪುಣ್ಯವೇ ಉಳ್ಳವನು ಆದ ಅಂತನ್ ಪಂಪ ಇದು ನಲವತ್ತೊಂದನೆಯ ಒಂದು ಪದ್ಯ ನಯಶಾಲಿ ವೋತ್ರ ಶ್ರಯಣೀ सकलशास्त्राथ विनयमति माधव सोमयाजी सलिगर्दुद्रम बरग ಮುಂದೆ ಇನ್ನೊಂದು ಕಂದ ಪದ್ಯದಲ್ಲಿ ಚಿಕ್ಕದಾದ ಆಕೃತಿಯಲ್ಲಿ ಎ ಪಂಪ ಮತ್ತೆ ವಿವರ ಕೊಡ್ತಾ ಹೋಗ್ತಾನೆ ನೋಡಿ ನಯಶಾಲಿ ವತ್ಸಗೋತ್ರ ಶ್ರಯಣೀಯನ್ ಅನೇಕ ಸಕಲ ಶಾಸ್ತ್ರ ಅರ್ಥ ವಿನಿಶ್ಚಯ ಅತಿಕೃತಿ ಸೋಮ ಮಾಧವ ಸೋಮಯಾಜಿ ಸಲ ನೆಹಲ್ಡನ್ ಆ ಸಮುದ್ರಂಬರಗಮ್ ಏನು ಅವನು ಹೇಳೋ ಒಂದು ವರ್ಣನೆ ನೋಡಿದರೆ ಸಮುದ್ರದ ತನಕ ಅವನ ಕೀರ್ತಿ ತೋ ಅನ್ನೋ ಹಾಗೆ ನಯಶಾಲಿ ವತ್ಸಗೋತ್ರ ಶ್ರೇಯಣೀಯಂ ಒಂದು ಗೋತ್ರದ ಹೆಸರದು ನಮ್ಮಲ್ಲಿ ಶ್ರೀವತ್ಸಗೋತ್ರ ಅಂತ ಒಂದಿದೆ ಇವನು ವತ್ಸಗೋತ್ರ ಅಂತ ಹೇಳ್ತಾ ಇದ್ದಾನೆ ಅದು ಒಂದು ಇದ್ದೀತು ಒಟ್ಟಾರೆ ವಿಜಯಶಾಲಿಯು ಆದಂಥವನು ವಿನಯಶಾಲಿಯು ಆದಂಥವನು ವತ್ಸಗೋತ್ರಜನು ಆದವನು ಸಕಲ ಶಾಸ್ತ್ರಾರ್ಥಗಳಲ್ಲಿ ಸುಸ್ಥಿರವಾದ ಪಾಂಡಿತ್ಯ ಉಳ್ಳವನು ಸಕಲಶಾಸ್ತ್ರಾರ್ಸ್ತ ವಿನಿಶ್ಚಯಮತಿ ಚೆನ್ನಾಗಿ ಉಳ್ಳವನು ಅವನು ಆ ಕಡೆ ಈ ಕಡೆ ಚಂಚಲವಾದ ಪಾಂಡಿತ್ಯ ಅದು ಪಾಂಡಿತ್ಯ ಆದ ಮಾಧವ ಸೋಮಯಾಜಿ ಎಂಬಾತನು ಸಮುದ್ರ ಪರ್ಯಂತವು ಬಹಳ ಪ್ರಸಿದ್ಧನಾಗಿದ್ದ ಅಂತ ಪಂಪ ಹೇಳ್ಕೊಳ್ತಾನೆ ಸೋಮಯಾಜಿ ಎನ್ನುವುದನ್ನು ನಮ್ಮಲ್ಲಿ ಹೇಳ್ಕೊಳ್ತಕ್ಕಂಥ ಸಾಧಾರಣವಾಗಿ ಅವರ ಪ ಅಥವಾ ಅವರ ಪರಂಪರೆಯಲ್ಲಿ ಸೋಮಯಾಗವನ್ನು ಮಾಡಿದವರಿಗೆ ಸೋಮಯಾಜಿ ಅಂತ ಹೆಸರು ಬರುತ್ತೆ ಸೋಮಯಾಗದ ವಿವರವೇ ಬೇರೆ ಥರ ಮಾಡ್ತಕ್ಕಂಥದ್ದು ಆ ಸೋಮ ಬಳ್ಳಿ ಅನ್ನೋ ತಂದು ಅದರಲ್ಲಿ ಯಾಗವನ್ನು ನೆರವೇರಿಸ್ತಾನೆ ಕೀರ್ತಿ ಪ್ರಸ ಪ್ರಸರಿಸುತ್ತೆ ಅವರದ್ದು ಆಗಿದ್ದರೆ ಸೋಮಯಾಗವನ್ನು ಮಾಡಿದ್ದರಿಂದ ಅವನ ಸೋಮಯಾಜಿಯ ಸೋಮಯಾಜಿ ವಂಶದವನು ಮಾಧವ ಸೋಮಯಾಜಿ ಚಕ್ರಮಕ್ಕೆ ಅಕ್ಕಂ ಮಿಡುಕಲಾಗಡೆ ಶಾಪಮನ್ ಎಂದೇ ದಿಕ್ಚಕ್ರಮ ಅಂಜಿಬರ್ಚಿ sake du da adalla de ಆ ಸೋಮಿಯಾಜಿಯನ್ನೇ ಮಾಧವ ಸ್ವಾಮಿಯಾಜಿಯನ್ನೇ ಕುರಿತು ಪಾಪ ಮತ್ತೆ ವಿವರವನ್ನು ಕೊಡ್ತಾಯಿದ್ದಾನೆ ಅವನು ಹೇಗೆ ಅವನ ಕೀರ್ತಿ ಶಕ್ರ ಶಶಾಂಕ ಸೂರ್ಯ ಪವಮಾನರು ಆತನ ಶಕ್ರ ಅಲ್ಲಿಂದ ಪದ್ಯ ಆರಂಭ ಆಗ್ತಕ್ಕಂಥ ಶಕ್ರ ಶಶಾಂಕ ಸೂರ್ಯ ಪವಮಾನರು ಆತನ ಹೋಮ ಮಂತ್ರ ಚಕ್ರ ಕ್ರಮಕ್ಕೆ ಅಕಣಂ ಮಿಳುಕಲ ಆಗದೆ ಅಂದರೆ ಭಾಳ ಚೆನ್ನಾಗಿ ಈ ಮಾತು ಬರ್ತೇನೆ ನೋಡಿ ಇಂದ್ರ ಶಕ್ರ ಇಂದ್ರ ಶಶಾಂಕ ಚಂದ್ರ ಸೂರ್ಯ ವಾಯು ದೇವತೆಗಳು ಮಾಧವ ಸೋಮಯಾಜಿಯವರ ಹೋಮ ಮಂತ್ರ ಸಮೂಹ ಇವುಗಳಿಗೆ ಸ್ವಲ್ಪವೂ ಅಡ್ಡಿ ಮಾಡ್ತಾಯಿದಿರುತ್ತೆ ಮಿಡುಕಲ ಆಗದೆ ಅಡ್ಡಿ ಮಾಡ್ತಾ ಅದು ಮಾಡುವ ಹಾಗೆ ಒಂದು ಅನುವು ಮಾಡಿಕೊಡ್ತಾಯಿದ್ರು ಅನ್ನೋ ಹಾಗೆ ಮಾಡಿದರೆ ಅವನು ಶಪಿಸುವನೆಂದೇ ದಿಂಗ್ಮಂಡಲಗಳು ಹೆದರಿ ಸೇವಿಸ್ತಾ ಆದರೆ ಏನಾದ್ರೂ ಅಕಸ್ಮಾತ್ ಅವನು ಅವರುಗಳು ಅಡ್ಡಿ ಮಾಡಿದರೆ ಆ ದೇವತೆಗಳು ಶಾಪಮನ್ ಈಗುಂ ಎಂದೇ ದಿಕ್ಚಕ್ರಮಂ ಅಂಜಿ ಇಡೀ ದಿಕ್ಕುಗಳು ಎಲ್ಲವೂ ಕೂಡ ಹೆದರಿಸ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಅಲ್ಲದೆ ಅವನು ಇನ್ನೊಂದು ಪಂಪ ಹೇಳ್ತಾ ಇದ್ದಾನೆ ಸರ್ವಕ್ರತು ಯಾಗಿ ಅಂದರೆ ಸರ್ವಕ್ರತು ಅನ್ನೋದು ಒಂದು ಯಾಗ ಇದೆ ಅವನು ಸೋಮಯಾಗ ಮಾಡಿದ ವಂಶ ಪರಂಪರ ಪರಂಪರೆಗೆ ಸೇರಿದ್ರಿಂದ ಸೋಮಯಾಜಿ ಮಾಧವ ಸೋಮಯಾಜಿ ಅಂತ ಅನ್ನಿಸ್ಕೊಂಡದ ಅಲ್ಲದೆ ಅವನು ಮಾಧವಸ್ವಾಮಿಯಾಜಿಯೇ ಸರ್ವಕೃತು ಎಂಬ ಯಾಗವನ್ನ ಮಾಡಿ ಕೀರ್ತಿವಂತ ನಾಗ ಮಾಧವಸ್ವಾಮಿಯಾಜಿಯ ಶಕ್ತಿ ಅಂಥದ್ದು ತನ್ನ ಪಂಪ ತನ್ನ ವಂಶಾವಲಿಯಿಂದ ಹೀಗೆ ನೀಡ್ತಾ ಇದ್ದಾನೆ ನೋಡಿ ಪಂಪ ಅವನು ಯಾಗವನ್ನು ಹೇಳಬೇಕಂದ್ರೆ ಪಂಪ ಜೈನ ಧರ್ಮಕ್ಕೆ ಯಾವಾಗ ಬಂದನೋ ಯಾಗವನ್ನು ಒಪ್ಪೋದಿಲ್ಲ ಅವನು ವೈದಿಕತೆಗಿಂತ ಜೈನ ಧರ್ಮ ಅವನು ಅನಂತರ ಒಲಿದದ್ದು ಈಗ ಮೊದಲಿನ ಒಂದು ವಿವರವನ್ನು ಕೊಡುವಾಗ ಯಾಗವನ್ನ ಮಾಡಿದ ವಂಶ ತಂದು ಸೋಮಯಾಜಿಯ ವಂಶ ಹಾಗೆಯೇ ಸರ್ವಕೃತ ಯಾಗವನ್ನು ಮಾಧವ ಸ್ವಾಮಿಯಾಜಿ ಮಾಡಿದ್ದ ಒಂದು ಕೀರ್ತಿ ಇತ್ತು ಅಂತ ಪಂಪ ಹೇಳ್ತಾ ಇದ್ದಾನೆ ತತ್ತನಯನ್ ಅಖಿಳಕರಿ ತೂರಗೋತ್ತಮಿಕನಕ ಸಾರಸುವನ್ ಇತ್ತು ಅತಿ ಅಭಿಮಾನ ಚಂದ್ರನ್ ಅಭಿಮಾನ ಚಂದ್ರನ್ಸರು ಮುಂದೆ ಕಂದಪದ್ಯದಲ್ಲೇ ಶುರುವಾಗುತ್ತೆ ತತ್ತನಯ್ಯನ್ ತತ್ತನಯ್ಯನ್ ಪುರುಷರಲ್ಲಿ ಬಹುಶ್ರೇಷ್ಠ ಅವನ ಮಗ ಅಭಿಮಾನ ಚಂದ್ರ ಎಂಬ ಹೆಸರಿನವನು ಆ ಅಭಿಮಾನ ಚಂದ್ರನಂಬ ಹೆಸರಿನವನು ಬೇಡಿದವರಿಗೆ ತನ್ನ ಸಮಸ್ತ ಆನೆ ಕುದುರೆ ಉತ್ತಮ ರತ್ನ ಬಂಗಾರ ಎಲ್ಲವನ್ನೂ ಕೂಡ ಆ ಉತ್ತಮ ವಸ್ತುಗಳೇನೇನಿತ್ತೋ ಅದೆಲ್ಲ ದಾನಗೈದು ವಿಶೇಷ ಪ್ರಸಿದ್ಧಿ ಪಡೆದವನಂತೆ ಆತ ಇನ್ ಎಂಥವನಿರ್ಬೇಕವನು ಆನೆ ಪುಗರ ದಾನ ಮಾಡೋದು ಅಂತಂದರೆ ಆದ್ದರಿಂದ ಸಲಹೆಗಳನ್ ಅತಿ ಅಭಿಮಾನ ಚಂದ್ರನ್ ಎಂಬ ಎನ್ ಎಂಬ ಹೆಸರಿ ಅದು ಪಂಪಗೆ ನೀಡ್ತಕ್ಕಂಥ ಒಂದು ವಿವರ ತತ್ತನೆಯನ್ ಅಖಿಳ ಕರಿ ತುರಗ ಉತ್ತಮ ಮಣಿ ಕನಕ ವಸ್ತುವನ್ ಎರದರ್ಗೆ ಇತ್ತು ಯಾರಿಗೆ ದಾನವನ್ನು ಮಾಡಬೇಕೋ ಅವ್ರಿಗೆ ದಾನವನ್ನು ಮಾಡಿ ಸಲಹೆಗಳ ಪೂರ್ತಿ ಪ್ರಸಿದ್ಧಿಯಾದ ಅಂತ ಹೇಳ್ತಾರೆ ಪಂಪ ಸಮಸ್ ವೇದ ವೇದಂಗ ಸಮಚಿತ ಚರಿತ ನಲವತ್ತಾರನೇ ಇಪ್ಪತ್ತಿನಿಂದ ಇನ್ನೊಂದು ಇನ್ನೊಬ್ಬ ಒಂದು ವಿವರವನ್ನು ಕೊಡ್ತಾ ಇದ್ದಾನೆ ಕೊಮರಯ್ಯ ಅನ್ನೋ ಒಂದು ವಿವರವನ್ನು ಆತಂಗೆ ಭುವನ ಭವನ ಖ್ಯಾತಂಗೆ ಎರಡುವೆ ಭುವನ ಪ್ರಪಂಚ ಭವನ ಮನೆ ಅಥವಾ ತನ್ನ ಸುತ್ತಮುತ್ತ ಅನ್ನುವ ಹಾಗೆ ಆತಂಗೆ ಭುವನ ಭವನ ಖ್ಯಾತಗೆ ಸಮಸ್ತ ವೇದ ವೇದಾಂಗ ಸಮುದೋತ ಮತಿಯು ಪುರಾತನ ಚರಿತಂ ತನೂಭವಂ ಕೊಮರಯ್ಯಂ ಭೂಮಂಡಲದಲ್ಲಿಯೇ ಪ್ರಸಿದ್ಧನಾದ ಈ ಅಭಿರಾಮ ದೇವನಿಗೆ ತಕ್ಕಂತ ಸಕಲ ವೇದಶಾಸ್ತ್ರಗಳಿಂದ ಪ್ರಕಾಶಿಸುವ ವೇದವಿತ್ ವೇದವಿತ್ ಎಂಬತಕ್ಕಂಥ ರೀತಿ ಇರ್ತಕ್ಕಂಥವನು ಆಗಮಗಳಲ್ಲಿ ಒಳ್ಳೆಯ ಬಲಿದಾತ ಆಗಮ ಬಲಿದ ಅಂತ ಹೇಳ್ಬೋದು ನಾನು ಹಾಗೆ ಚೆನ್ನಾಗಿ ತಿಳ್ಕೊಂಡವನು ಹಾಗೂ ಬುದ್ಧಿಶಾಲಿ ಉಚಿತವಾದ ಪ್ರಾಚೀನ ಆಚಾರ ಸಂಪನ್ನನಾದವನು ಮಗ ಕೊಮರಯ್ಯ ಎಂಬತಕ್ಕಂಥವನು ಇದು ವಂಶಾವಳಿ ಪಂಪ ಒಂದು ಒಬ್ಬನೇ ಒಬ್ಬನೇ ಒಬ್ಬನೇ ಹೇಳ್ತಾಯಿದ್ದಾನೆ ನೋಡಿ ಮಾಧವ ಸೋಮಯ್ಯಾಜಿ ಆಯಿತು ಅವನ ಮಗಂದು ಅಭಿರಾಮ ದೇವ ಆಯಿತು ಅವನ ಮಗ ಕೊಮರಯ್ಯ ಎಂಬುವನು ಇದು ಪಂಪ ವಿವರ ಆ ಕೊಮರಯ್ಯನಿಗೆ ಕುಮರಯ್ಯಂಗೆ ಓವನ ಆಕಾಶವ್ಯಾಪ್ತ ನಿಜ ಗುಣಮಣಿರತ್ನಾಕರ ಅಜ್ಞಾನತಮೋ ನಿಕರ ಅಭಿರಾಮರ ತನಯಂ ಮುಂದೆ ನಲವತ್ತೇಳನೇ ಖಾತೆ ಪದ್ಯಕ್ಕೆ ನಾವು ಬರ್ತಾಯಿದ್ದೇವೆ ಅಲ್ಲೊಂದು ವಿವರ ಕೊಡ್ತಾಯಿದ್ದಾನೆ ಆ ಕೊಮರಯ್ಯಂಗೆ ಅವನಿತನ ಆಕಾ ಅವನಿತಳ ಆಕಾಶ ವ್ಯಾಪ್ತ ನಿಜ ಗುಣಮಣಿ ರತ್ನಾಕರನ್ ಅಜ್ಞಾನ ತಪೋನೀಕಾರಂ ಅಜ್ಞಾನ ಎಂಬ ತಮಸ್ಸನ್ನು ಹೋಗಲಾಡಿಸ್ಕೊಳ್ಳವನು ಅಂದರೆ ಜ್ಞಾನವುಳ್ಳ ಜ್ಞಾನವುಳ್ಳವನು ಭೀಮನಾಮಧೇಯಂ ತನಯಂ ಕೊಮರಯ್ಯನ ಮಗ ಭೀಮಯ್ಯ ಅಂತ ಶಾಸ್ತ್ರದ ಇದು ಶಾಸನದಲ್ಲೂ ನಮಗೆ ನೀಡ್ತಕ್ಕಂಥದ್ದು ಹಿಂದೆ ಒಂದು ನಮಗೆ ಅದು ಬ ಶಾಸನದ ಬಗ್ಗೆ ಹೇಳಿದ್ದೆ ಜಿನವಲಭನ ಗಂಗಾಧರ ಶಾಸನ ಅಂತ ಜಿನವಲಭನ ಪಂಪನ ತಮ್ಮ ಹಚ್ಚಿಕಂತಹ ಶಾಸನದಿಂದ ನಮಗೆ ಪಂಪನ ಬಗ್ಗೆ ಕೆಲವು ವಿವರಗಳು ಗೊತ್ತಾಯಿತು ಅಂತ ಇಲ್ಲಿ ಸ್ವಲ್ಪ ಸ್ವಲ್ಪ ನೋಡಿ ಆ ಕುಮರಯ್ಯನಿಗೆ ಆ ಕುಮರಯ್ಯನಿಗೆ ಅವನಿ ತಲ ಆಕಾಶ ವ್ಯಾಪ್ತ ನಿಜ ಗುಣ ಭೂಮಿ ಆಕಾಶದಲ್ಲಿ ಹರಡಿರ್ತಕ್ಕಂಥ ಒಂದು ಕೀರ್ತಿ ನಿಜಗುಣ ರಮಣಿ ನಿಜಗುಣಮಣಿ ರತ್ನಾಕರನ್ ಬಹಳ ಹೊಳ್ಕೊತಾನೆ ಪಂಪ ಅಂತ ನಮಗನಿಸ್ಬೋದು ಅಂದರೆ ಅಷ್ಟ್ರಮಟ್ಟಕ್ಕೆ ದೊಡ್ಡ ವಿದ್ವಾಂಸ ದೊಡ್ಡ ವಿದ್ವತ್ ವಲಯ ಉಳ್ಳಂಥ ಒಂದು ತನ್ನ ವಂಶ ಅಂತ ಹೇಳ್ಕೊತಾ ಇದ್ದಾನು ಪಂಪ ತನ್ನ ಗುಣ ಎಂಬ ಮಣಿಗಳಿಗೆ ಆಸರೆಯ ಕಡಲಿನಂತೆ ಇರತಕ್ಕಂಥ ಮಣಿಗಳಿಗೆ ಕಡಲೆ ಆಸರೆ ಅಲ್ಲವೇ ಅದರಿಂದಾಗಿ ಹಾಗೆಯೇ ಅಜ್ಞಾನವಮ್ಮನ್ನು ಹೋಗಲಾಡಿಸ್ತಕ್ಕಂಥವನು ಅಜ್ಞಾನವೆಂಬ ಕತ್ತಲವನ್ನು ಪರಿಹರಿಸ್ತಕ್ಕಂಥ ಜ್ಞಾನದ ಸೂರ್ಯ ಆಗಿರತಕ್ಕಂಥ ಒಂದು ವಿಶೇಷವಾಗಿ ಜ್ಞಾನವುಳ್ಳವನು ಆಗಿರತಕ್ಕಂಥ ಅಭಿರಾಮ ದೇವರಾಯ ಒಂದು ಭೀಮಂ ನಾಮ ಭೀಮನಾಮಧೇಯಂ ತನಯಂ ಭೀಮಪ ಎಂಬತಕ್ಕಂಥ ಮಗ ಮುಂದಿನ ಸಾಲಿನಲ್ಲಿ ಜಾತಿಯೊಳೆಲ್ಲಾತಿಯ ವಿಪ್ರಕುಲೇ ಮಾತೋ ಜಿ ಧರ್ಮ ದೊರೆ ಧರ್ಮನ ಬಿ ಜಿ ಧರ್ಮ ಮೇ ಬಲ ದೋರೆ ಧರ್ಮ ದುರ್ಧನ ಬಿ ಉತ್ತರೋದ್ದಮೆ ಮಾಡಿ ನೆಗಳಿರೇ ಆತ್ಮವಿಖ್ಯಾತಿಯನಾತನ್ ಆತನ ಮಗನ್ನೆಗಳನ್ ಕವಿತುಡಾರ್ವ ಮುಂದಿನ ನಲವತ್ತೆಂಟನೆಯದು ಉತ್ಪಲಮಾಲಾವೃತ್ತದಲ್ಲಿ ಬರ್ತಕ್ಕಂಥದ್ದು ಗುರುವೊಂದಾದೆಯೊಳು ಉತ್ಪಲಂ ಎಂಬ ಹಾಗೆ ಜಾತಿಯೊಳಲ್ ಜಾತಿಯೊಳ್ ಎಲ್ಲಂ ಉತ್ತಮದ ಜಾತಿಯ ವಿಕ್ರಮ ಕುಲಂಗೆ ಇವನು ತನ್ನ ಪೂರ್ವದ ಒಂದು ವಂಶದ ಒಂದು ಅಭಿಮಾನ ಬಿಟ್ಟಿಲ್ಲ ಅವನು ಜೈನನಾಗಿ ಧರ್ಮಾಂತರಗೊಂಡರೂ ಕೂಡ ವಿಪ್ರವದ ವಿಪ್ರವಂಶವನ್ನು ಕುರಿತಂತೆ ತನ್ನ ಒಂದು ಮನಸ್ಸೇನಿದೆಯೋ ಅದನ್ನು ಹೇಳಿದೆ ಬಿಟ್ಟಿಲ್ಲ ಅವನು ಜಾತಿಯೊಳು ಎಲ್ಲಂ ಉತ್ತಮದ ಜಾತಿಯ ವಿಪ್ರಕುಲಂಗೆ ಜಾತಿಯೊಳ ಎಲ್ಲರಿಗೂ ಉತ್ತಮ ಜಾತಿ ಆದಂಥ ಬ್ರಾಹ್ಮಣ ಕುಲದವನಿಗೆ ಧರ್ಮಗಳಲ್ಲೆಲ್ಲ ಅಂಥವನಿಗೆ ಏನು ಅನ್ನಿಸ್ಬಿಡ್ತಂತೆ ಈ ಬ್ರಾಹ್ಮಣ ಈ ವೈದಿಕ ಧರ್ಮ ಏನಿದೆಯೋ ಅದು ಬೇಡ ಇನ್ನು ನಾವು ಜೈನ ಧರ್ಮವನ್ನು ಅನುಸರಿಸೋಣ ಇನ್ನು ಸ್ವಲ್ಪ ವೈದಿಕ ಮಾರ್ಗದಲ್ಲಿ ಹೋಮ ಜಾಸ್ತಿ ವೈದಿಕ ಮಾರ್ಗದಲ್ಲಿ ಬೇರೆ ಬೇರೆ ಕರ್ಮಠತನ ಜಾಸ್ತಿ ಆದರೂ ಜೈನ ಧರ್ಮದಲ್ಲಿ ಇಲ್ಲ ಸರಳವಾಗಿರುತ್ತೆ ಅನ್ನತಕ್ಕಂಥದ್ದು ಜಿನೇಂದ್ರ ಧರ್ಮವೇ ವಲಂ ದೊರೆ ಧರ್ಮದೊಳ್ ಧರ್ಮದೊಳ್ ಎಲ್ಲ ಧರ್ಮದಲ್ಲಿ ಯಾವುದು ಸಮಾನವಾದ್ದು ಯಾವುದು ಕೀರ್ತಿವಂತವಾದ್ದು ಯಾವುದು ಶ್ರೇಷ್ಠವಾದ್ದು ದೊರೆ ಅಂತಂದರೆ ಜಿನೇಂದ್ರ ಧರ್ಮವೇ ವಲಂ ಅಂತ ಘೋಷಿಸ್ಬಿಟ್ಟ ಪಂಪ ಯಾವಾಗ ರೀ ಜಾತಿಯಲ್ಲಿ ಉತ್ತಮವಾದಂಥದ್ದು ಬ್ರಾಹ್ಮಣ ಕುಲ ಧರ್ಮಗಳಲ್ಲೆಲ್ಲ ಆದರೂ ಕೂಡ ಧರ್ಮಗಳಲ್ಲಿ ಜೈನ ಧರ್ಮವೇ ಉತ್ತಮವಾದದೆಂದು ಆ ಧರ್ಮವನ್ನು ತನ್ನ ಖ್ಯಾತಿಯನ್ನು ಈ ರೀತಿಯಲ್ಲಿ ಹೆಚ್ಚಿಸಿಕೊಂಡದ್ದು ಪಂಪನ ಕವಿತಾ ಕುಣಾರ್ಣವನ ಒಂದು ಪ್ರಸಿದ್ಧಿ ನೆಗಳ ಯಾರು ಆ ಭೀಮ ಭೀಮಪನ ಮಗ ಪಂಪ ಉತ್ತರೋತ್ತರವೇ ಮಾಡಿ ನೆಗಳಂ ಇಂತು ಆತ್ ಇಂತೂ ಆ ವಿಖ್ಯಾತಿಯನ್ ಆತನ ಮಗಂ ನೆಗಳ ಕವಿತಾ ಗುಣಾರ್ಣವಂ ಕವಿತಾ ಗುಣಾರ್ಣವ್ ಎಂಬ ಹೆಸರಿನ ಪಂಪ ಮಗ ಯಾರು ಈ ಒಂದು ಭೀಮಪನ ಮಗ ಪಂಪ ಅವನು ಕವಿತಾ ಗುಣಾರ್ನವನಾಗಿ ಪ್ರಸಿದ್ಧನಾದ ಅವನು ಹೀಗೆ ಹೀಗೆ ಬಂದವನು ಮೊದಲಿಂದ ತನ್ನ ವಂಶಾವಳಿಯನ್ನು ತ ಪಿತಾಮಹ ಪ್ರಪಿತಾಮಹರಿಂದ ಹೇಳ್ಕೊಂಡು ಬರ್ತಾ ಇದ್ದಾನೆ ತಾತ ಮುತ್ತಾತ ಇವರೆಲ್ಲರಿಂದ ಹೇಳ್ಕೊಂಡು ಬರ್ತಾಯಿದ್ದಾನೆ ಪಂಪ ವಂಶಾವಳಿ ವಿವರವನ್ನು ಕೊಟ್ಟಿದ್ದಾನೆ ಅದರಿಂದ ಮೊದಲು ಇವನು ವಿಪ್ರಕುಲಜನ ಆಗಿದ್ದು ಅನಂತರ ಜೈನ ಧರ್ಮಕ್ಕೆ ತನ್ನನ್ನು ತಾನು ಧರ್ಮಾಂತರ ಮಾಡಿಕೊಂಡ ಪಂಪಾತ್ರೀವಳಿಳಿ ಪಂಚುರಂಗ ಬಳಭಯಂಕರಣಂ ನಿಷ್ಕಂದಲಿತ ಪಂಚರೈಕ ಅಪಗತ ಪಾಪನ್ ಪಂಪ ಪಂಚರೈಕ ಲಿಲಂಕರಣ್ಕನ್ ಪಂಪ ಚದುರಂಗ ಬಳ ಭಯಂಕರಣನ್ ಪಂಪನ್ ಧಾತ್ರೀ ಬಳಯ ನಿಳಿಪನ್ ಪಂಪ ಇದೊಂದು ಕಂದಪದ್ಯದಲ್ಲಿ ಹೇಳ್ಕೊತಾ ಇದ್ದೇನೆ ಪಂಪಂ ಧಾತ್ರಿ ವಳೆಯನ್ ಇಳಿಂಪಂ ಚತುರಂಗ ಬಲ ಭಯಂಕರಣಂ ನಿಷ್ಕಂಪಂ ಲಲಿತ ಅಲಂಕರಣಂ ಪಂಚಶರೈಕರೂಪನಂ ಅಪಗತ ಪಾಪಂ ಎಷ್ಟು ಒಂದೊಂದೇ ಒಂದೊಂದೇ ಒಂದೊಂದೇ ಹೇಳ್ಕೊತಾ ಇದ್ದೇನೆ ಪಂಪ ಅವನ ಒಂದು ವಿವರವನ್ನು ಕೊಟ್ಟಾಯಿತು ಆ ಹಿಂದೆ ನಾನು ಬ್ರಾಹ್ಮಣನಾಗಿದ್ದೆ ಆದರೆ ಅಲ್ಲಿ ಧರ್ಮ ಆ ಧರ್ಮದ ವೈದಿಕ ಧರ್ಮದಲ್ಲಿ ಬರ್ತಕ್ಕಂಥ ಹೋಮ ತ್ಯಾಗ ಇತ್ಯಾದಿಗಳಿಂದ ತನ್ನ ಮನೆಯ ಛಾವಣಿ ಆ ಧೂಮದಿಂದ ಕಪ್ಪಿಡಿದೋಯ್ತು ಆ ಕಪ್ಪನ್ನು ಒರೆಸಬೇಕು ಬೆಳ್ಳಿಗಿರಲಿ ಅನ್ನೋ ದೃಷ್ಟಿಯಿಂದ ಒರೆಸಿ ಬೆಳಗಿಸಲು ಜೈನ ಧರ್ಮವನ್ನು ನಾನು ಅಂತ ಪಂಪ ಹೇಳ್ಕೊಂಡಿದ್ದಾನೆ ಇನ್ನೂ ಕಡೆ ಆ ಕಾವ್ಯದಲ್ಲಿ ಬರುತ್ತದು ಪಂಪನಿಗೆ ವೈದಿಕ ಧರ್ಮ ಕರ್ಮಠ ವಿಧಿ ವಿಧಾನವನ್ನು ಅಷ್ಟೊನಿಗೆ ಬೇಕಿಲ್ಲ ಜೈನ ಧರ್ಮದ ಯಾವುದೂ ಇಲ್ಲ ಶ್ರೇಷ್ಠವಾದದ್ದು ಇಲ್ಲಿ ಇನ್ನೊಂದು ಅಂಶ ನಮಗೆ ಕಂಡು ನಮಗೆ ಗೊತ್ತಿರೋದು ವೈದಿಕ ಧರ್ಮ ಅನ್ನೋದು ಸೇಶ್ವರ ದರ್ಶನ ಅಂತೇವೆ ಅಂದರೆ ಈಶ್ವರ ಉಂಟು ನಾವು ಮೂರ್ತಿ ಆರಾಧನೆ ಇರ್ತಕ್ಕಂಥದ್ದು ಪೂಜೆ ಪುನಸ್ಕಾರ ಇವೆಲ್ಲವಂತದ್ದು ಜೈನ ಧರ್ಮ ಮೂರ್ತಿ ಪೂಜೆ ಯಾವುದು ಇಲ್ಲದೆ ಇಲ್ತಕ್ಕಂಥ ನಿರೀಶ್ವರ ಇಲ್ಲದೇ ಇರುವ ನಿರೀಶ್ವರ ಧರ್ಮ ಸರಳವಾದು ಕೆಾನ ಪಂಚಪರಮೇಶ್ವರಿ ಮಂತ್ರ ಅವರ ಪಂಚಪರಮೇಶ್ವರಿ ಮಂತ್ರ ಬಹಳ ನಮೋ ಅರ್ಹಂತಾನಾಂ ನಮೋ ಆಯುರಿಯಾಣಾಮ ನಮೋ ಸವ್ವ ಸಾಹೂಣ ಹೀಗೆ ಐದು ಸಾಲಿನ ಮಂತ್ರ ಇದೆ ಜೈನ ಧರ್ಮದಲ್ಲಿ ಅದರಿಂದಾಗಿ ಜೈನ ಧರ್ಮದಲ್ಲಿ ಆ ಒಂದು ಪಂಚ ಪರಮೇಶ್ವಿ ಮಂತ್ರ ಸರಳವಾದ ವಿಧಿವಿಧಾನ ಈ ಇದು ಇದು ಇದು ಜೈನ ಧರ್ಮ ಅಂತ ಪಂಪ ಹೇಳಿಕೊಂಡು ಇನ್ನೊಂದು ಆ ಧರ್ಮದ ಒಂದು ನಮಗೆ ಗೋಚರಿಸ್ತಕ್ಕಂಥದ್ದು ಪ್ರಮುಖ ಆಕಾರಗಳು ಧವಳ ಅತಿ ಎಂಬ ಗ್ರಂಥ ಅದು ನಾವು ತಿಳ್ಕೊಳ್ತಕ್ಕಂಥದ್ದು ಧವಳ ಅತಿ ಬಿಳುಪು ಹೆಚ್ಚು ಬಿಳುಪು ಅಂದರೆ ಅಲ್ಲಿ ಯಾವ ಕಶ್ಮಲ್ಕು ಅವಕಾಶವೇ ಇಲ್ಲ ಮಾನಸಿಕವಾಗಿ ಸಾಹಿತ್ಯಿಕವಾಗಿ ಯಾವ ರೀತಿ ಮಾನಸಿಕೂ ಅದನ್ನು ನಾವು ತರಲಿಕ್ಕೆ ಅವಕಾಶ ಇಲ್ಲ ಪರಿಶುದ್ಧಿ ಇರತಕ್ಕಂಥದ್ದು ಜೈನ ಧರ್ಮ ಅಂತ ಅವನು ಪಂಪ ಹೇಳ್ಕೊಳ್ತಕ್ಕಂಥದ್ದು ಹೀಗೆ ಅವನು ಪಂಪ ಹೇಳ್ಕೊಳ್ತಕ್ಕಂಥದ್ದು ಧಾತ್ರಿ ಒಳೆಯ ನಿಳಿಂಪಂ ಅದಲ್ಲದೆ ಚತುರಂಗ ಬಲ ಭಯಂಕರಂ ಅವನು ಬರೀ ಕವಿ ಮಾತ್ರವೇ ಅಲ್ಲ ಅವನು ಸೇನಾನಿ ಹೌದು ಅವನು ಸೇನೆಯಲ್ಲಿ ಅವನು ಅವನು ಚೆನ್ನಾಗಿ ವಿಜೃಂಭಿಸ್ತಕ್ಕಂಥ ಹೌದು ಬಲವೂ ಉಳ್ಳವನು ಅಂತ ಹೇಳಿ ಚತುರಂಗಬಲ ಭಯಂಕರಂ ಚತುರಂಗಬಲ ಅಂತಂದರೆ ನಮಗೆ ಆನೆ ಕುದುರೆ ಪದಾತಿ ಎಲ್ಲವೂ ಉಳ್ಳಂತಹ ಚದುರಂಗ ಬಲ ಅಂತ ಹೇಳ್ತೀವಿ ನಿಷ್ಕಂಪಂ ಇನ್ನು ಮಾತಿನಲ್ಲಿ ಪಂಪ ಮಾತನಾಡ್ತಕ್ಕಂಥ ರೀತಿಯ ಹಾಗೆ ಅವನಲ್ಲಿ ನಡಕ್ ನಡುಕ ಅನ್ನೋದು ಏನೂ ಇಲ್ಲ ನಿಶ್ಚ ನಿಧಾನ ಅಚ್ಚುಕಟ್ಟಾಗಿ ಮಾತನಾಡ್ತಾನೆ ಹಾಗೆಯೇ ಅಲಂಕರಣ ತನ್ನ ತಾನು ಅಲಂಕಾರ ಮಾಡ್ಕೊಳ್ತಕ್ಕಂಥ ಮನೋಜ ಅಂದರೆ ಒಳ್ಳೆಯ ಮನ್ಮಥ ಇದ್ದಂಗೆ ಇದನ್ನು ಲಲಿತ ಅಲಂಕರಣಂ ಪಂಚಸರೀಕ ರೂಪಂ ಮನ್ಮಥನ ಒಂದು ರೂಪ ನಾನು ಹಾಗೆ ಹೇಳ್ಕೊತ ಪಂಪ ಅವನಿಗೆ ತನ್ನಲ್ಲಿ ಹೊಗಳ್ಕೊಳ್ಳೋದ್ರಲ್ಲಿ ಆ ಒಂದು ಹೆಮ್ಮೆ ಇದೆ ಅಪಗತ ಪಾಪಂ ಪಾಪವನ್ನು ನಾನು ಮಾಡುವುದಿಲ್ಲ ಪರಿಶುದ್ಧವಾದ ಜೀವನವನ್ನು ನಡೆಸ್ತೇನೆ ನಡೆದ ಚಾರಿತ್ರ್ಯಕ್ಕೆ ನಾನು ಬೆಲೆಯನ್ನು ಕೊಟ್ಟಿದ್ದೇನೆಂತೂ ಪಂಪ ಈ ನಲವತ್ತೊಂಬತ್ತನೇ ಹಕ್ಕಂಥ ಪದ್ಯದಲ್ಲಿ ಎರಡು ಸಣ್ಣದಾದ ಪದ್ಯದಲ್ಲಿ ಎಷ್ಟು ವಿವರಗಳನ್ನು ಕೊಡ್ತಾನೆ ನೋಡಿ ನೋಡಿ ಪಂಪ कवि तल्त नीरसे जोड़ द पाड़ी निजाधीना थ ೂ ಭುವನದೊ ಆ ಗಣುಂ ಬೆಳಗ ಮಿಕ್ಕಿಮಾನ ಮಾತು ಕೀರ್ತಿವರಿ ಸಂತನೆ ಕಲಿಯೋ ಸತ್ಕವಿಯೋ ಕವಿತಾ ಗುಣಾಣವ ಕವಿತಾ ಮುಂದುವರೆದಂತೆ ಪಂಪ ಕವಿತೆಯ ಗುಣ ಕಾವಿರ ಗುಣ ಕಾವ್ಯ ಹಾಗೆ ಪ್ರಸಿದ್ಧಿಯನ್ನು ತರ್ತದೆ ಯಶಸ್ಸನ್ನು ತರ್ತದೆ ಅನ್ನೋ ರೀತಿಯಲ್ಲಿ ಕವಿತೆ ನೆಗಳಿಸೋಳದ ಪಾಳಿ ನಿಜಾಧಿನಾಥನ ಆಹವದು ಅರಾಧಿನಾಯಕರ ಪಟ್ಟನೆ ಪಾರಿಸೆ ಸಂದ ಪೆಂಪು ಧೂಭುವನದು ಆಗಳ್ ಬೆಳಗ್ಗೆ ಮಿಕ್ಕ ಅಭಿಮಾನದ ಮಾತು ಕೀರ್ತಿಯಂ ವಿವರಿಸೆ ಸಂದನ್ ಏಂ ಕಲಿಯೋ ಸತ್ ಕವಿಯೋ ಸಂದ್ ಕವಿತಾ ಗುಣಾರ್ಡವಂ ನನ್ನಂತಾನು ಹೇಳಿಕೊಳ್ಳೋದ್ರ ಜೊತೆಗೆ ಹೀಗಿದ್ದೇ ನಾನು ಹೀಗಿದ್ದೇನೆ ಹೀಗಿದ್ದೇನೆ ಇಂಥ ಗುಣ ಇದೆ ಕವಿತೆ ನೆಗಳಿರಿಸೆ ಪಪ್ಪ ಹೇಳ್ಕೊಳ್ತಂಥ ಮಾತು ಈ ಒಂದು ವೃತ್ತಿ ವೃತ್ತ ಏನಿದೆ ಚಂಪಕಮಾಲಾ ವೃತ್ತ ಅಂತ ಕರಿತೇವೆ ನಾವು ಇದನ್ನು ಕವಿತೆ ನೆಗಳ ಟೈಯಂ ನಿರಿಸೆ ಕವಿತಾ ಗುಣಾರ್ಣವ ಕಲಿ ನಾನು ಎಂಥ ಕವಿ ನಾನು ಎಂಥ ಸತ್ಕವಿ ಅಂತ ಹೊಗಳಕೊಂಡ ಕವಿತೆ ಹೇಗಿರಬೇಕು ನೆಗಳ ಟೈಯಂ ನಿರಿಸೆ ಕವಿತ್ವವು ಖ್ಯಾತಿಯನ್ನು ಸ್ಥಾಪಿಸಿತು ಅವನ ಕವಿತ್ವ ಅಂಥದ್ದು ಎರಡೇ ಕಾವ್ಯ ಬರೆದರೂ ಕೂಡ ಮುಂದಿನ ಕವಿಗಳಿಗೆ ಮಾರ್ಗದರ್ಶಕ ಕಾವ್ಯಗಳಾದವು ಮಾರ್ಗದರ್ಶಕ ಆದ ಪಂಪ ಅಂತಕಂತ ಹೇಳ್ಕೊಳ್ಳೋ ರೀತಿಯಲ್ಲಿ ಆ ಒಂದು ಕವಿತ್ವದಲ್ಲಿ ಖ್ಯಾತಿ ಉಳ್ಳಂಥದ್ದು ಜೋಳದ ಪಾಳಿ ಜೋಳದ ಪಾಳಿ ಅಂದರೆ ಕೊಟ್ಟವನು ಆ ಒಂದು ಋಣವನ್ನು ತೀರಿಸಕ್ಕಂಥದ್ದು ಜೋಳದ ಪಾಳಿ ನಿಜಾದಿನಾಥನಲ್ಲಿ ತನ್ನ ಅನ್ನದಾತ ಅರಿಗ ಇದ್ದಲ್ಲ ಅರಿಕೆ ಸರಿ ಆ ಪಂಪ ಇರಿಸಿದ್ದಂತಹ ಒಂದು ಉಪ್ಪಿನ ಋಣ ಅಂತ ಹೇಳ್ಕೊಡ್ತಾನೆ ಪಂಪ ಆ ಜೋಳದ ಪಾಳಿ ಅಂದರೆ ಉಪ್ಪಿನ ಋಣ ಆಹವದೊಳ್ ಯುದ್ಧದ ಕದನದಲ್ಲಿ ಆಗಲಿ ಆ ಸಮರದಲ್ಲಿ ಅವನು ಯಾವತ್ತೂ ಹೆಮ್ಮೆಟ್ಟಿದವನಲ್ಲ ಕಲಿಯೂ ಹೌದು ಕವಿಯೂ ಹೌದು ಹಾಗೆ ಆಹವದ ಯುದ್ಧದಲ್ಲಿ ತನ್ನ ರಾಜನಿಗೆ ತನ್ನ ರಾಜನಿಗೆ ವಿರುದ್ಧವಾಗಿ ನಡೀತಾ ಸಮರದಲ್ಲಿ ಹರಾತಿ ನಾಯಕರ ಹರಾತಿ ಪಾರಿಸೆ ತನ್ನ ಶತ್ರು ನಾಯಕರ ವೀರ ಪಟ್ಟಗಳನ್ನು ಹಾರಿಸುವಂಥ ಒಂದು ಸಂದ ಪೆಂಪು ಅಂಥ ಒಂದು ಪ್ರಸಿದ್ಧಿ ತನಗಿದೆ ಸಾಮಾನ್ಯ ಅಲ್ಲ ತಾನು ಅಂಥ ಹಿರಿಮೆ ತನಗಿದೆ ತನ್ನ ಯಶಸ್ಸನ್ನು ವಿವರಿಸಿತು ಕವಿತೆಯೂ ಬಂತು ಆಮೇಲೆ ಅವನ ವೀರತ್ವವೂ ಉಂಟು ಅದನ್ನು ಪಂಪ ಮೌಲ್ಯಗಳನ್ನು ಹೇಳ್ಕೊಟ್ಟು ವೀರ ಚಾಗ ಗೊಟ್ಟಿ ಅಲಂಪಿ ಮಾನಸರೆ ಮಾನಸರ ಅಂತ ಹೇಳ್ಕೊಳ್ತಾರಲ್ಲ ಆ ಥರದವ್ರು ನಾನು ಅಂತ ಹಾಗೆ ಅವನ ಕವಿಯೂ ಆದ ಕಲಿಯುವಾದ ಕವಿತಾ ಗುಣಾರ್ಣವನೂ ಆದ ಪ್ರಖ್ಯಾತನಾದ ಪಂಪನ್ ಏಂ ಕಲಿಯೋ ಏಂ ಸತ್ಕವಿಯೋ ಕವಿತಾ ಗುಣಾರ್ಣವಂ ಎಂತಹ ಸದ್ಕವಿ ಈ ಪಂಪ ಅದನ್ನೇ ಮೊದಲೇ ನಮ್ಮ ತಮ್ಮ ಅಲ್ಲಿ ಹೇಳ್ಕೊಂಡದ್ದು ಪಸರಿಪ ಕನ್ನಡ ಕೊಡೆಯನ್ ಹೊರಬನೆ ಸತ್ಕವಿ ಪಂಪನ್ ಆವಗಂ ಹಾಗೆಯೇ ಖಡ್ಗವನ್ನು ಝಳಪಿಸ್ತಕ್ಕಂಥ ಶೂರನೋ ಕೀರ್ತಿಯನ್ನು ಬಣ್ಣಿಸಲಾದಿದ್ದೆ ಕೀರ್ತಿಯ ಕೀರ್ತಿಯು ಉಂಟು ಕಲಿತನವು ಉಂಟು ಎಂಬತಕ್ಕಂಥ ಮುಂದೆ ಅದಂತೆ ದೇ ಆದಿವಂಶಾವತಾರ ಸಂಭವಂ ರಂಗಪ್ರವೇಶ ಜತು ಗೃಹ ದಾಹಂಕುರೇ ದ್ರೌಪದೀ ಸ್ವಯಂವರಂ ವೈವಾಹಂ ಯುಧಿಷ್ಠಿರ ಪಟ್ಟಬಂಧನ ಇಂದ್ರ ಪ್ರಸ್ಥ ಪ್ರವೇಶ ಅರ್ಜುನ ದಿಗ್ವಿಜಯಂ ರೀ ಪ್ರಾಹರಣಂ ಸುಭದ್ರಾ ವಿವಾಹಂ ಖಾಂಡವನದ ಮಯದರ್ಶನ ನಾರದಗಮನ ಜರಾಸನ್ಧವದೆ ರಾಜ ಶಿಶುಪಾಲ ದ್ಯೂತ್ಯಕರ ವನ ಪ್ರವೇಶಿರವ ಕಾಮ್ಯಕನ ದರ್ಶನ ತ್ವೈತವನ ಪ್ರವೇಶ ಸೈಂದವಂದ ಚಿತ್ರಂಗದು ಕಿರತೂತ ದ್ರೌಪದಿ ವಾಕ್ಯಂ ಪಾರಾಶರವೀಕ್ಷಣ ಇಂದ್ರಕೀಲಾಭಿಗಮನರ್ಜುನ ಯುಧ दिव्यास्त्रलाभं ಲಾಭಂ ಇಂದ್ರ ಲೋಕಾಲೋಕನ ನಿವಾತ ಕವಚಾುರವಧ ಕಾಳಕೇಯ ಪೌಳೋಮವಧೆ ಸೌಗಂಧಿ ಕಮಲಾಹರಣಂ ಜಟಾ ಸುರವಧೆ ಮಾಯ ಮತ್ತ ಹಸ್ತಿ ವ್ಯಾಜ ಮಂತ್ರೋಚನ ದೂತಕಾರ್ಯಂ ಕರುತ್ರ ಪ್ರೀಷ್ಮಕರ್ಣವಿ ಯುದ್ಧೋದ್ಯೋಗಂ ಶ್ವೇತವದೆ ಭೀಷ್ಮರ ಶಂ ದ್ರೋಣಾಭಿಷೇಕ ಅಭಿಮನ್ಯು ವಧ ಸೈಂಧವೇ ಅಶ್ವತ್ಮಕರ್ಣ ವಿವಾಂ ಕರ್ಣಾಭಿಷೇಕ ಸಂಸಪ್ತ ಕವದೆ ದುಃನ ವದೆ ವೇಣೀಸಂಹನನ ಅರ್ಣಾರ್ಜುನ ಯುಧಂ ಕರ್ಣ ಸೂರ್ಯಲೋಕ ಪ್ರಾಪ್ತಿಷೇಕ ಪಂಚ ಪಾಂಡವಹರಣಂ ಸ್ತ್ರೀಪರ್ವಂ ಅರ್ಜುನಾಭಿಷೇಕ ಮುಂದೆ ಐವತ್ತನೆಯ ಒಂದು ವೃತ್ತಕ್ಕೆ ಅಟ್ಯಾಚ್ ಆಗಿರುವ ವಚನಗತಿ ಪಂಪ ಕವಿ ಮಾತ್ರವಲ್ಲ ಕಲಿ ಮಾತ್ರವಲ್ಲ ಖಡ್ಗ ಝಳಪಿಸುವ ಶೂರ ಮಾತ್ರವಲ್ಲ ಎಲ್ಲ ವಿವರವನ್ನು ಮಹಾಭಾರತದ ವಿವರಗಳನ್ನೆಲ್ಲ ನೀಡ್ತಾ ಬರ್ತಾ ಇದ್ದಾರೆ ಆದಿವಂಶಾವತಾರ ಸಂಭವ ಅಂದರೆ ತಾನು ಮೊದಲು ಬಂದಂಥದ್ದು ಅನಂತರ ರಂಗಪ್ರವೇಶ ಅರಗಿನ ಮನೆಯ ದಾಹ ಹಿಡಿಂಬಾಸುರ ವಧೆ ದ್ರೌಪದಿ ಸ್ವಯಂವರ ಮದುವೆ ಧರ್ಮರಾಜ ಪಟ್ಟಾಭಿಷೇಕ ಇಂದ್ರಪ್ರಸ್ಥ ಪ್ರವೇಶ ಅರ್ಜುನ ದಿಗ್ವಿಜಯ ದ್ವಾರಕಾಪುರಿ ಪ್ರವೇಶ ಸುಭದ್ರಾಹರಣ ಕಾಂಡವನ ದಹನ ಮಯ ದರ್ಶನ ಸ್ವಭಾವ ನಿರ್ಮಾಣ ನಾರದ ಮಹರ್ಷಿಗಳ ಆಗಮನ ವಧೇ ಭೀಮನಿಂದ ಆದದ್ದು ರಾಜಸೂಯಯಾಗ ಶಿಶುಪಾಲವಧೆ ಕೃಷ್ಣ ಮಾಡಿದ್ದು ಕಪಟದ್ಯೂತ ಪಾಂಡವರಿಗಾದ ನೋವು ದ್ಯೂತ ಆ ದ್ಯೂತಿಂದ ಅವರಿಗಾದ ಹನ್ನೆರಡು ವರ್ಷ ವನ ಅರಣ್ಯವಾಸ ಒಂದು ವರ್ಷ ಅಜ್ಞಾನಿವಾಸ ಪ್ರವೇಶ ಅಲ್ಲಿ ನಡೆದಂತಹ ಅನೇಕ ಘಟನೆಗಳು ಕಿಮ್ಮೀರವಧೆ ಕೀಚುಕವಧೆ ಕಾಮ್ಯಗವರ ದರ್ಶನ ಋಷಿಗಳ ದರ್ಶನ ದ್ವೈತವನ ಪ್ರವೇಶ ಬಂಧನ ಜಯದ್ರಥನ ಬಂಧನ ಅದನ್ನು ಪಾಂಡವರು ಬಿಡಿಸಿದ್ದು ಗಂಧರ್ವ ಚಿತ್ರಾಂಗದವರ ಯುದ್ಧ ಮತ್ತೆ ಪಾಂಡವರ ಸಹಾಯ ಪಾಂಡವರು ಸಹಾಯ ಮಾಡಿದ್ದು ಕಿರಾತದೂತ ಆಗಮನ ದ್ರೌಪದಿ ವಾಕ್ಯ ವೇದವ್ಯಾಸ ಮಹರ್ಷಿಗಳ ದರ್ಶನ ಇದು ಒಂದು ಮುಖ್ಯವಾದ್ದು ಇಂದ್ರಕೀಲ ಪರ್ವತಕ್ಕೆ ಅರ್ಜುನ ನಡೆದದ್ದು ಶಂಕರನನ್ನು ಕುರಿತು ಕುರಿತಂಥ ತಪಸ್ಸು ಪಾರ್ವತಿ ಪರಮೇಶ್ವರರ ಪ್ರತ್ಯಕ್ಷ ಪಾಶುಪಥಾಸ್ತ್ರ ಪರಮೇಶ್ವರನಿಂದ ಅಂಜಲಿಕಾಸ್ತ್ರ ಪಾರ್ವತೀ ದೇವಿಯಿಂದ ವ್ಯಾಸಭಾರತದ ಪ್ರಕಾರ ನೀಡಿದಂಥ ಘಟನೆ ಇಲ್ಲಿ ಇಲ್ಲ ಅದು ಬೇರೆ ವ್ಯವನ್ನ ಕೊಟ್ಟಿದ್ದಾನೆ ಪಂಪ ಈಶ್ವರ ಅರ್ಜುನನ ಯುದ್ಧ ದಿವ್ಯಾಸ್ತ್ರ ಲಾಭ ಇಂದ್ರಲೋಕದ ಅವಲೋಕನ ಹಾಗೆಯೇ ನಿವಾಸ ಕವಚ ಅಸುರ ವಧೆ ಕಾಳಕೆಯ ಪೌರೋಮರ ವಧೆ ಸೌಗಂಧಿಕಾ ಪುಷ್ಪಪ್ರಸನ್ನ ಹಾಗೆಯೇ ಇಲ್ಲಿ ಬಂದಂತಹ ಒಂದು ಸೊಗಸಾದ ವೃತ್ತಾಂತ ಜಟಾಸುರ ವಧೆ ಮತ್ತಗಜದ ವೃತ್ತಾಂತ ವಿರಾಟಪುರ ಪ್ರವೇಶ ಚಿಕೀಚಕ ವಧೆ ದಕ್ಷಿಣೋತ್ತರ ಗೋಗ್ರಹಣ ಅಭಿಮನ್ಯುವಿನ ಮದುವೆ ಮಂತ್ರಾಲೋಚನೆ ಕೃಷ್ಣನ ದೂತ ಕಾರ್ಯ ಕುರುಕ್ಷೇತ್ರಕ್ಕೆ ಪ್ರಯಾಣ ಭೀಷ್ಮ ಕರ್ಣ ವಿವಾದ ಕೌರವರಲ್ಲಿ ಬಂದಂತಹ ಆ ಸೇನೆಯಲ್ಲಿ ಬಂದಂತಹ ಒಡಕು ಮತ್ತೆ ಕರ್ನಾ ಯುದ್ಧ ಮಾಡೋದಿಲ್ಲ ಅಂದದ್ದು ಅನಂತರ ಬಂದಂತಹ ಒಂದು ಸಮಾನ ಸಮಾಧಾನಕರವಾದ ಮಾತು ಯುದ್ಧ ಉದ್ಯೋಗ ಶ್ವೇತವಧೆ ಭೀಷ್ಮರ ಶರಶಯನ ದ್ರೋಣರ ಅಭಿಷೇಕ ಅಭಿಮನ್ಯುವಧೆ ಸೈಧ ವಧೆ ದ್ರೋಣರ ಚಾಪ ಮೋಕ್ಷ ಅಂದರೆ ಬೀಳಬಿಟ್ಟು ಕೂಡುತ್ತ ದ್ರೋಣರು ದ್ರೋಣರ ವಧನೆ ದುಷ್ಟಜೀಮನದಿಂದ ಅಶ್ವೋತ್ಥಾಮ ಕರ್ಣವಿವಾದ ಕರ್ಣನಿಗೆ ಸೇನಾಪತಿ ಅಭಿಷೇಕ ಸಂಸಪ್ತಕ ವಧೆ ಇದೇ ಸಂದರ್ಭ ಎಲ್ಲ ಎಲ್ಲ ವಧೆಗಳನ್ನು ಕೂತ್ಕೊಂಡು ಅನಂತರ ದುಶ್ಯಾಸನ ವಧೆ ದ್ರೌಪದಿಯ ಸಿರಿಮಡಿಯನ್ನು ಭೀಮ ಕಟ್ಟಿದಂಥ ಮುಖ್ಯವಾದ ಪ್ರಸಂಗ ಇಲ್ಲಿರುವ ಪದ್ಯವನ್ನು ಹೇಳಲಿಕ್ಕೆ ಆಗ್ತಾ ಇದೆ ಇದರ ಶ್ವೇತಾಠ ಪತ್ರ ಎಂಬುದು ತುಂಬ ಪದ್ಯ ಇದೆ ಅದು ಹೇಳಿದ್ದ ನಾವು ಕರ್ಣಾಜರ ಕಾರಣಗ ಕರ್ಣನ ಸೂರ್ಯರೋಗ ಪ್ರಾಪ್ತಿ ನೆನೆಯಜಿರಣ ಭಾರತದೊಳೆ ಪಂಪನ ಉದ್ಗಾರ ಶಲೀನ ಅಭಿಷೇಕ ಶಲೀನ ವಧೆ ಭೀಮ ದುರ್ಯೋಧನ ಗದಾಯುಧ ದುರ್ಯೋಧನ ವಧೆ ಪಂಚ ಪಾಂಡವ ಹರಣ ಬಾಲಪಾಂಡವರನ್ನು ಅಶುತ್ಥ ವಧಿಸಿದ್ದು ಸ್ತ್ರೀಪರ್ವ ಇದೊಂದು ಪಂಪ ಸೇರಿಸಿರತಕ್ಕಂಥ ಮಾತು ಅಂದರೆ ರಾಣಿಯರು ಬಂದದ್ದು ಆಕ್ರಂದನ ಕುಂತಿ ಕರ್ಣನ ಕರ್ಣ ಕಳೆಬೋರನ್ನು ತಪ್ಪಿಕೊಂಡು ಅತ್ತದ್ದು ಮಾತೃಭಾತ್ರಿಯ ಇದೆಲ್ಲ ಪಂಪನ ವಿಶೇಷ ವ್ಯಾಸರಂತೆ ಧರ್ಮಜನ ಪಟ್ಟಾಭಿಷೇಕ ಆಗುವ ಬದಲು ಆ ವಿಕ್ರಮಾರ್ಜುನ ಅಭಿಷೇಕ ಮಾಡಿಸುತ್ತಾನೆ ಪಂಪ ಇದು ನಮಗೆ ತರಬಂದ ಒಂದು ವಿಶೇಷ ಹೀಗೆ ಅನೇಕ ಅನೇಕ ಉಪಾಖ್ಯಾನ ಕರ್ತಗಳಲ್ಲಿ ಪಂಪ ಯಾವುದು ತಪ್ಪದೆ ತಿಳಿಸಿದ್ದೇನೆ ಎಂದು ಹೇಳುತ್ತಾನೆ ತನ್ನ ಕಾವ್ಯದಲ್ಲಿ ಈ ಐವತ್ತ ಒಂದು ಆ ಒಂದು ಇಲ್ಲಿರುವ ಎಲ್ಲ ವೃತ್ತಾಂತರವನ್ನು ತಾವು ಗಮನಿಸಿದಾಗ ಪಂಪ ಎಷ್ಟರ ಮಟ್ಟಿಗೆ ಸಂಗ್ರಹವಾಗಿಯೂ ಹೇಳಬಲ್ಲ ಎಷ್ಟರ ಮಟ್ಟಿಗೆ ವಿವರವಾಗಿಯೂ ಹೇಳಬಲ್ಲ ಅವನ ಕವಿತಾ ಕೌಶಲವೇನು ಎಂಬುದು ನಮಗೆ ಮನವರಿಕೆಯಾಗುತ್ತದೆ ಮುಂದೆ ಸಮ ಆವನರೇಂದ್ರರು ಆರ್ತು ಕೂರ್ತು ಪೇಳಿಸರೇ ಕವಿಯಿಂದ ನೆರೆಯ ಪೇಳರೆ ಪೇಳಿಪೊಡೆ ಐದನೀನೇ ಪೇಳಿಸುವೆ ಉದಾ ಹೀಗೆ ಹೇಳಿದ ನಂತರ ಮುಂದೆ ಎಸೆಯ ಸಮಸ್ತ ಭಾರತ ಮನ್ ಆವನೇಂದ್ರನಂ ಆರ್ತು ಕೂರ್ತು ಇದು ಬರ್ತಕ್ಕಂತಹ ಚಂಪಕಮಾಲ ವೃತ್ತದಲ್ಲಿ ಬರ್ತಕ್ಕಂತಹದ್ದು ಎಸೆಯ ಇಂತಹ ಒಂದು ಅಚ್ಚುಕಟ್ಟ ಒಂದು ಯಾರು ಕೂಡ ಯಾರೂ ಕೂಡ ಸಮರ್ಥವಾಗಿ ಪ್ರೀತಿಯಿಂದ ಈ ಒಂದು ಪ್ರಸಿದ್ಧವಾದ ಸಮಗ್ರ ಭಾರತವನ್ನು ಹೀಗೆ ಹೇಳಿಲ್ಲ ಕವಿ ಕೂಡ ಪೂರ್ಣವಾಗಿ ಹೇಳಿಲ್ಲ ರೋಚಕವಾಗಿ ವಿವರಿಸಿಲ್ಲ ಹೇಳಿಸುವುದಾದರೆ ನೀನೇ ಚೆನ್ನಾಗಿ ಹೇಳಿಸುತ್ತೀಯೇ ಉನ್ನತವಾದ ಒಂದು ಬೆಳ್ಳಸ ಅಂದರೆ ನಿನ್ನ ಕೀರ್ತಿ ನಿಲ್ಲುವ ಹಾಗೆ ಒಂದು ಕಥೆ ಒಂದು ಕಾವ್ಯ ತಿಳಿಸುವ ವಿವರಿಸುವ ಪಕ್ಷೇ ಪಂಪನ ಹೇಳ್ತಾ ಇದ್ದಾನೆ ಇದು ಹರಿಗನ ಪಂಪರ ಮೈತ್ರಿಯ ಸಂಕೇತ ಕೂಡ ಅದರಿಂದಾಗಿ ಇದಕ್ಕೆ ಪಂಪನೇ ತಕ್ಕವನು ಐವತ್ಮೂರ ನಾಪದ ಬರ್ತಕ್ಕಂಥ ರೀತಿ ಇದು ಇದಕ್ಕೆ ಪಂಪನೆ ತಕ್ಕವನು ನೀಲ್ದೊಡೆ ನೀಲ ಪೇಳ್ದೊಡೆ ಪಂಪನೆ ಪೇಳ್ಗುಂ ಕಿಂತು ಪೇಳಿಸಿದ ನರೇಂದ್ರ ರುಂ ನೆರೆಯೇ ಪೇಳ್ದ ಆರು ಆರ್ ಭಾಧರಿತ್ರಿಯೋಳು ಯಾರಿದ್ದಾರೆ ಭೂಮಿಯಲ್ಲಿ ಹೀಗೆ ಹೇಳ್ದವರು ಪಂಪನೆ ಹೇಳಬೇಕು ಅಂತ ಹೇಳಿಸಿದ ಅಂತ ಹೇಳ್ತಾ ಇದ್ದಾನೆ ದೇಸೆ ಮಧೂಮಿ ದ್ವಿಜರ ಹೋಮದಿಂಗೆ ಹಂಸ ಕೋಕ ಸಾರಸಕಿ ನಂದ ಧೀ ಕ್ಷುಭಿರ್ಣದ ಘೋಷ ದಂತೆ ಘೂಿ ಸುತಿರಲೂ ಹಿ ಗುಣಾನ್ ಧರ್ಮದ ಆ ಮುಂದೆ ಐವತ್ತ ಏಳನೆಯ ಪದ್ಯದಲ್ಲಿ ಧರ್ಮಪುರ ತನಗೆ ಏನು ಕವಿತಾ ಗುಣಾನವನಿಗೆ ಏನು ಉಡುಗೊರೆಯಾಗಿ ಅರಿಕೆ ಸರಿ ಕೊಟ್ಟನೋ ಅದರ ಒಂದು ವಿವರವೂ ನಮಗೆ ಬರ್ತಾಯಿದೆ ದೆಸೆ ಮಖ ಧೂಮದಿನ್ ದ್ವಿಜರ ಹೋಮದಿನ್ ಒಳ್ಗೇರೆ ಹಂಸ ಕೋಕ ಆ ರೀತಿ ಇರ್ತಕ್ಕಂಥ ಸಾರಸ ಕಳ ನಾದದಿಂದ ಒಳಗೊಳಗೆ ಒಳಗೆ ವೇದ ನಿನಾದದಿಂದ ಎತ್ತಂ ಎಯಿದೆ ಇಷ್ಟು ಇರ್ತಕ್ಕಂಥ ಒಂದು ಧರ್ಮಪುರ ಅದನ್ನು ಕೊಟ್ಟ ಪಂಪನಿಗೆ ಒಂದು ಧರ್ಮಪುರವನ್ನು ನೀಡಿದ್ದಾನೇನೋ ವಿವರ ದೇಸೆ ಮಖ ಧೂಮಧಿಮ್ ಹೀಗೆ ಧರ್ಮಪುರದ ಒಂದು ಅಗ್ರಹಾರ ಹೇಗಿತ್ತು ಎಂಬ ವರ್ಣನೆ ಇಲ್ಲಿ ಬರುತ್ತೆ ಈ ವರ ಹರಿಗನ ಒಂದು ಧರ್ಮದ ಪುರ ಧರ್ಮ ಹೇಗಿದೆಯೋ ಅರಿಕನ ಧರ್ಮ ಹೇಗಿತ್ತೋ ಹರಿಕೇಸರಿಯ ಧರ್ಮ ಹೇಗಿತ್ತೋ ಆ ರೀತಿ ಧರ್ಮಪುರ ಸಾರವತ್ತಾಗಿತ್ತು ಅನ್ನುತ್ತಾನೆ ಪಂಪ ದಿಸೆ ದಿಸೆಗಳು ಯಾಗಯಜ್ಞಗಳ ಮಖ ಧೂಮದಿಂದಲೂ ವಿಪ್ರರು ಮಾಡುವ ವಿಶೇಷ ಹೋಮದಿಂದಲೂ ವೇದ ನಿನಾದದಿನ್ ಎತ್ತಲು ಇದೆ ಎನ್ನುತ್ತಾನೆ ನೋಡಿ ಪಂಪ ಆದ್ದರಿಂದ ತುಂಬಿರ್ತಕ್ಕಂಥದ್ದು ಒಳ್ಳೆಯ ಕೆರೆ ಕೊಳ್ಳ ಕುಂಟೆ ಹಳ್ಳ ಎಲ್ಲ ಅಚ್ಚುಕಟ್ಟಾದ ತಟಾಕಗಳು ಯಾವಾಗಲೂ ನೀರು ಇರ್ತಕ್ಕಂಥದ್ದು ಆಮೇಲೆ ಅಲ್ಲಿ ಓಡಾಡುವಂಥ ಕೆರೆ ಅಲ್ಲಿ ವಿಶಾಲವಾದ ಕೆರೆಗಳಲ್ಲಿ ಓಡಾಡುವ ಹಂಸ ಚಕ್ರವಾಹಕ ಸಾರಸ ಪಕ್ಷಿಗಳ ಮಧುರ ಧ್ವನಿ ಇಲ್ಲಿ ಹಂಸ ಅನ್ನೋದು ನಮಗೆ ಪಂಪ ವಿವರ ಆದರೂ ಕೂಡ ಹಂಸ ಹಂಸ ಅನ್ನೋದನ್ನು ನಾವಿಲ್ಲಿ ಬಾತುಕೋಳಿ ಅಚ್ಚುಕಟ್ಟಾದ ಬಾತುಕೋಳಿಗಳನ್ನು ತೊಗೋಬೋದ ವಿ ಹಂಸ ಅನ್ನೋದು ನಮಗೆ ಇರೋದೇ ಹಿಮವತ್ ಪರ್ವತ ಸರೋವರದಲ್ಲಿ ಅಂತ ಹೇಳ್ತಾರೆ ಅಂಥದ್ದು ಇಲ್ಲಿ ಆ ರೀತಿಯಾದ ವಿವರಗಳು ಇರ್ತಕ್ಕಂಥ ಒಂದು ಪರಿಸರ ಆಗಿತ್ತು ಧರ್ಮಪುರ ಆ ಧರ್ಮಪುರದ ಒಳಭಾಗ ವಿಪ್ರರ ವೇದ ಘೋಷ ಪುರುಷ ಅನೇಕ ಪಂಚಸೂಕ್ತಗಳಿಂದ ಉಪನಿಷತ್ ಘೋಷದಿಂದ ಕಠೋಪನಿಷತ್ ಮುಂತಾದ ಘೋಷದಿಂದ ತುಂಬಿ ಹೇರಳಾಗಿ ಪಂಪನಿಗೆ ಜೈನ ಧರ್ಮದ ಒಂದು ಅನುವರ್ತಿ ಆದರೂ ಕೂಡ ಪೂರ್ವಸಂಸ್ಕಾರದ ರೀತಿಯ ವೇದಾಗಮ ಅದು ಇರ್ತಕ್ಕಂಥ ಒಂದು ಏನು ಒಲವು ಇತ್ತೋ ಅದನ್ನು ಇಲ್ಲಿ ನೀಡ್ತಾ ಇದ್ದಾನೆ ಧರ್ಮಪುರಿಯ ವಿವರವನ್ನು ನೀಡುವಾಗ ಹೇಗಿತ್ತು ಅಂದರೆ ದೇವತೆಗಳಿಂದ ಕಡೆಯಲ್ಪಟ್ಟ ಸಮುದ್ರದ ಗಂಭೀರ ತರಂಗದ ಘೋಷದ ಹಾಗೆ ಇತ್ತು ಈ ಅರಿಕೇಸರಿ ಪಂಪನಿಗೆ ನೀಡಿದ ಅಗ್ರಹಾರ ಧರ್ಮಪುರ ಅನ್ನೋದು ತರಿತಾ ಇದ್ದಾನೆ ಅದನ್ನ ಶಾಸನದಲ್ಲೂ ನಾವು ತಮಗೆ ತಮಗೆ ಹೇಳಿದೆ ಜನಬಲಬಲ ಗಂಗಾಧರ್ಮ ಶಾಸನ ಬೊಮ್ಮಲಗುಡ್ಡ ಅನ್ನೋ ಪರಿಸರದಲ್ಲಿ ಇರತಕ್ಕಂಥದ್ದು ಅಂತ ಕವಿತಾ ಗುಣಾರ್ಣ ಕೆರೆ ಈಗಲೂ ರಂಜಿಸ್ತಾ ಇದೆ ಅಲ್ಲೆಲ್ಲ ಸುತ್ತಮುತ್ತ ಅಗ್ರಹ ಅಗ್ರಹಾರ ಅಂತಂದಾಗ ನಾವು ಗಮನಿಸ್ತೀವಿ ಅದು ಅಗ್ರಾಹಾರ ಮೊದಲಿದ್ದದ್ದು ಅಗ್ರಾಹಾರ ಅಂದರೆ ಅಗ್ರವಾದ ಆಹಾರ ಅಂದರೆ ಶ್ರೇಷ್ಠವಾದ ಆಹಾರ ನೀಡುವ ಜಾಗ ಅಂದರೆ ಶ್ರೇಷ್ಠವಾದ ಆಹಾರ ಯಾವುದು ವಿದ್ಯೆ ಅದು ಅಗ್ರಹಾರ ಅಂತ ಆಗೋಯ್ತು ಆಮೇಲೆ ಅಂತ ಒಂದು ಧರ್ಮಪುರದ ಅಗ್ರಹಾರ ಇತ್ತು ನಮ್ದು ಅಂತ ಪಂಪ ಹೇಳಿಕೊತಾ ಇದ್ದಾನೆ ರಾಜಕ ಎನಿಸಿದ ಪುಳಿಗೆರೆಯ ತಿರುಳ ಕನ್ನಡದು ನಿರ್ವಹ ಇಂಪನ ಕವಿತೆ ಐವತ್ತೆಂಟನೆಯ ಕಂದ ಪದ್ಯ ಪ್ರಸಿದ್ಧವಾದ್ದೇನೆ ರಾಜದ್ರ ರಾಜಕ ಮೆನಿಸಿದ ಅಂತ ಶುರುವಾಗುತ್ತೆ ಈ ಪಂದ ಪದ್ಯ ರಾಜದ್ ಸಾಜದ ಪುಲಿಗೆರೆಯ ತಿರುಳ ಕನ್ನಡದವಳು ಇದನ್ನು ಕುರಿತೇ ವಿದ್ವಾಂಸರು ಅನೇಕರು ವ್ಯಾಖ್ಯಾನ ಮಾಡಿದ್ದಾರೆ ಪುಲಿಗೆರೆಯ ತಿರುಳ ಕನ್ನಡ ಅಂತಾನೆ ಪುಲಿಗಿರೆ ಅನ್ನೋದು ಈಗ ನಮ್ಮ ಲಕ್ಷ್ಮೇಶ್ವರ ಏನಿದೆ ಉತ್ತರ ಕರ್ನಾಟಕದಲ್ಲಿ ಅದನ್ನು ಪುಲಿಗೆರೆ ಅಂತ ಹಿಂದೆ ಕರಿತಾ ಇದ್ದಂತ ಹೇಳ್ತಾರೆ ರಾಜಕ ಮೆನಿಸಿದ ಸಹಜದ ಸಹಜವಾದ ಪುಲಿಗಿರೆಯ ತಿರುಳ ಕನ್ನಡದವಳು ಅಲ್ಲಿ ಎಂಥ ಕನ್ನಡ ಇತ್ತು ಸಹಜವಾದ್ದಂತ ಪಪ್ಪ ಹೇಳ್ತಾ ಇದ್ದಾನೆ ನಿರ್ವಿಯಾಜದ ಒಂದು ಓಜಯ ಒಂದು ಓಜಯ ಬಲದ ಇನಿಯ ಕವಿತೆ ಪಂಪನ ಕವಿ ಪಂಪನ ಕವಿತೆ ಕುರಿತು ಅವನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾನೆ ಒಳ್ಳೆಯ ಸಿಹಿಯಾಗಿ ಚೆನ್ನಾಗಿ ಗುಣಗಳುಳ್ಳಂಥ ರಸ ಧ್ವನಿ ಎಲ್ಲವೂ ಮೇಳವಿಸಿದ್ದು ನನ್ನ ಕವಿತೆ ಅಂತ ಹೇಳ್ಕೊತ ಪಂಪ ನೋಡಿ ರಾಜದ ರಾಜಕ ಎಂದೇ ಆರಂಭ ಈ ಕಾವ್ಯದ ಇಂದು ಕಂದ ಪಂಪನ ಕವಿತ್ವದ ಸ್ವರೂಪವನ್ನು ಕುರಿತು ಕವಿಯೇ ವ್ಯಾಖ್ಯಾನಿಸುತ್ತಾ ಇದ್ದಾನೆ ಪ್ರಕಾಶಮಾನವಾದಂಥ ಒಂದು ರಾಜನು ಉಳ್ಳದ್ದು ಅರಿಕೇಸರಿ ಹಾಗೆ ತಾನು ಇಲ್ಲದ್ದು ಪುಲಿಗೆರೆಯ ಸಹಜದ ಸಹಜವಾದ ಒಂದು ತಿರುಳು ಕನ್ನಡ ಇರ್ತಕ್ಕಂಥದ್ದು ನಮಗೆ ಒಂದು ಇಂಗ್ಲೀಷ್ನಲ್ಲಿ ಒಂದು ಪಂಪಿನ ಒಂದು ಕವಿತೆ ಸ್ಟೈಲ್ ಅಂದಾಗ ಸ್ಟೈಲ್ ರಿಫ್ಲೆಕ್ಟ್ಸ್ ದಿ ಪಯ್ಟ್ಸ್ ಪರ್ಸನಾಲ್ಟಿ ಅಂತ ಒಂದು ಮಾತು ಬರುತ್ತೆ ನೋಡಿ ಒಬ್ಬರಿಂದಾಗಿ ದೊಡ್ಡವರು ಹೇಳ್ತಾರೆ ಹಾಗೆ ಈ ಶೈಲಿ ಏನಿದೆಯೋ ಅದು ಪಂಪನನ್ನು ಪ್ರತಿಬಿಂಬಿಸ್ತದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗತ್ತೆ ಈ ವಿಕ್ರಮಾರ್ಜುನ ವಿಜಯವನ್ನು ಓದಿದಾಗ ಹಾಗೆಯೇ ಈ ಒಂದು ಪಂಪನ ಆಶ್ಚರ್ಯ ಒಂದು ಈ ಕಬ್ಬ ಅಂತ ಕಾವ್ಯ ಅಂತಕ್ಕಂಥದ್ದು ಇದು ಸಿಹಿಯ ಕಬ್ಬು ಇದ್ದಾಗೆ ಒಂದು ಅಚ್ಚುಕಟ್ಟಾದ ಇನಿಯದಾದ ಕವಿತೆ ಪಂಪನ ಕವಿತೆ ಅಂತ ಹೇಳ್ಕೊತಾ ಇದ್ದಾನೆ ಪಂಪಿದ ಜಸಳ ವಸ್ತುನೇ ಕಬ್ಬಮೇ ಮುನ್ನೊಯಲ್ಲದೆ ಪರವಿಲ್ಲ ಕಬ್ಬಂ ಸಮಸ್ತ ಭಾರತ ಆದಿ ಪುರ ಮಹಾ ಪ್ರಬಂಧ ಪುದಿದ ಜಸಂ ಪೊದಲ್ದ ಛಳಂ ಹೊಂದಿದ ಅಲಂಕೃತಿಯಂತೆ ಶುರುವಾಗುತ್ತೆ ಈ ಪದ್ಯ ಐವತ್ತೊಂಬತ್ತನೆಯ ಪದ್ಯ ಪುದಿದ ಜಸಂ ಒಳ್ಳೆ ಅಚ್ಚುಕಟ್ಟಾಗಿ ಹಬ್ಬಿದಂಥ ಜಸ ಕೀರ್ತಿ ಅಂತ ಪೊದಳ್ಳ ಛಳಂ ಅಚ್ಚುಕಟ್ಟಾದಂಥ ಪರಾಕ್ರಮ ಉಳ್ಳಂತಹ ಒಂದು ವೀರ ಅಂದರೆ ಆ ವೀರತ್ವ ಇಲ್ಲಿದೆ ಅಲಂಕೃತೀಕೃತ ದೇಸಿ ಪಂಪನಲ್ಲಿ ದೇಸಿ ಅನ್ನೋದೇ ಒಂದು ಅಚ್ಚುಕಟ್ಟಾದ ಕನ್ನಡ ಆ ಶಬ್ದ ಅದೇ ಇರತಕ್ಕಂಥದ್ದು ಅದು ಪುದಿದ ಜಸಮ್ ಎಂದೇ ಪಂಪ ವರ್ಣಿಸ್ತಕ್ಕಂಥದ್ದು ಚಂಪಕಮಾಲ ಈ ವೃತ್ತದಲ್ಲಿ ಹೂಡಿಕೊಂಡು ಅಲ್ಲಿ ಕೀರ್ತಿಯನ್ನು ವರ್ಣಿಸಿದ್ದೇನೆ ಹಾಗೆಯೇ ಒಂದು ಅಲಂಕಾರ ಇದ್ದೆ ಆ ಕೂಡಿಕೊಂಡು ಪ್ರಕಾಶಿಸುವ ಯಶಸ್ಸು ಇದೆ ಕೀರ್ತಿಯನ್ನು ಬಿಳಿಯ ಬಣ್ಣಕ್ಕೆ ಯಾವಾಗಲೂ ಕೋಲಿಸೋದು ಕವಿಗಳ ಅಭ್ಯಾಸ ಪೊದಳ್ಳ ಚಳಂ ವ್ಯಾಪ್ತವಾದ ಓಜಸ್ಸು ಕಾಂತಿ ತೇಜಸ್ಸು ಉಳ್ಳಂಥ ತನ್ನ ಆ ಕವಿತೆ ಪಂಪನದ್ದಂತ ಹೇಳ್ಕೊತಾಯಿದ್ದಾನೆ ಅಲಂಕೃತ ಕೃತ ಪಂಪನ ದೇಸಿ ಸೇರಿರುವ ಅಲಂಕಾರ ದೇಸಿ ರಚನೆಯನ್ನೇ ಪ್ರಧಾನವಾದ ಪ್ರಕಾರವಾಗಿ ಪ್ರಧಾನ ಪ್ರಕಾರವಾಗಿ ಉಳ್ಳಂಥದ್ದು ಹೀಗೆ ಈ ಕಾವ್ಯಗಳು ಈ ಪದ್ಯಗಳು ಮಿಗಿಲಾಗಿ ಮಾನ್ಯ ಆಗತಕ್ಕ ಆಗಿವೆ ಅಲ್ಲದವು ಕಾವ್ಯವೇ ಅಲ್ಲ ದೇಶೀಯ ಶಬ್ದ ಆ ದೇಶಿ ವರ್ಣನೆ ಜನಪದ ವರ್ಣನೆ ಇಬೇಕು ಈ ಪಂಪ ಭಾರತ ಅಂತಕ್ಕಂಥದ್ದು ಹಾಗೆಯೇ ಅಲ್ಲಿ ಇರ್ತಕ್ಕಂಥದ್ದು ಅವನು ಹೇಳ್ತಾನೆ ಮುನ್ನನು ಅಂತ್ಯವು ಅಲ್ಲದೆ ಪೆರವಿಲ್ಲ ಬೇರೆ ಇನ್ಯಾವೂ ಈ ಕಬ್ಬವಿಲ್ಲ ಇಂಥ ಕಬ್ಬ ಇನ್ನೆಲ್ಲವೂ ಮುನ್ನಿನ ಕಬ್ಬಮಾನ ಮಿಕ್ಕಿ ಮೆಟ್ಟಿದುವು ಸಮಸ್ತ ಭಾರತಮು ಆದಿ ಪುರಾಣಂ ಮಹಾಪ್ರಬಂಧ ಊಂ ಇಲ್ಲಿ ಕವಿ ತನ್ನ ಎರಡು ಕಾವ್ಯಗಳನ್ನು ಪ್ರ ಶೀರ್ಷಿಕೆಗೇನು ಪ್ರಸ್ತಾಪ ಮಾಡಿದ್ದಾನೆ ನೋಡಿ ಮುಂದೆ ಏನೇನು ಅದಕ್ಕೆ ಮುಂಚೆ ಏನಿತ್ತು ಕಾವ್ಯಗಳು ಅವೆಲ್ಲವನ್ನೂ ಇಕ್ಕಿ ತನ್ನ ಈ ಎರಡು ಕಾವ್ಯಗಳು ವಿಜೃಂಭಿಸಿದವು ಮುನ್ನಿನ ಕಬ್ಬಮ್ಮನು ಎಲ್ಲ ಮಿಕ್ಕಿ ಮೆಟ್ಟಿದವು ಇದು ಕವಿತೆಯ ಪಂಪನ ಕವಿದೆ ಪ್ರೌಢ ಪ್ರೌಢಿಮೆ ಸಾಧನೆ ಮೊದಲು ಏನೇನಿತ್ತೋ ಕಾವ್ಯಗಳು ಎಲ್ಲವನ್ನು ಪರಾಜ ಮಾಡಿದ್ದು ತನ್ನ ಕಾವ್ಯವೇ ಮೆರೆದದ್ದು ಇವನೇ ಮಾರ್ಗದರ್ಶಕನಾಗಿದ್ದು ಹೀಗೆ ಇದೇ ಸಮಸ್ತ ಭಾರತ ಆಧಾರಿತ ಪಂಪ ಭಾರತ ಹಾಗೆಯೇ ಆ ವಿಕ್ರಮಾರ್ಜುನ ವಿಜಯ ಅದಲ್ಲದೆ ತನ್ನ ಮೆಚ್ಚಿನ ಜೈನ ತೀರ್ಥಂಕರನ್ನು ಅನ್ವಯಿಸಿ ರಚಿಸಿದಂಥ ಆದಿಪುರಾಣ ಈ ಎರಡೂ ಕಾವ್ಯ ಪ್ರಬಂಧಗಳು ಪಂಪನ ಒಂದು ಕೀರ್ತಿಯನ್ನು ಸದಾ ಚಿರಂತನವಾಗಿ ಸಾಹಿತ್ಯ ಇತಿಹಾಸದಲ್ಲಿ ಬೆಳಗಿಸುತ್ತವೆ ನಾಡಿನ ಇತಿಹಾಸದಲ್ಲೂ ಬೆಳಗಿಸುತ್ತವೆ ಅಲ್ಲಿ ಆದಿ ಸಮತಮ ಆಿಪುರ್ಯಂದು ಪುಂಡತೆರೆದ ಒಂದು ಅರುಗಳು ಒಂದು ಮೂರು ತಿಂಗಳು ಸಮಾಪ್ತಿಯಾದು ಎನೇ ಬಣ್ಣಿಸಿದಂ ಕವಿತಾ ಪ್ರಸಿದ್ಧವಾದ ಪದ್ಯ ಬೆಳಗುವನ್ ಇಲ್ಲಿ ಲೌಕಿಕಮನ್ ಅಲ್ಲಿ ಜಿನಾಗಮಮಂ ಸಮಸ್ತ ಭೂತಳಕೆ ಸಮಸ್ತ ಭಾರತಮಂ ಆದಿಪುರಾಣಮ್ ಎಂದು ಈ ಪದ್ಯ ಶುರುವಾಗುವುದೇ ಹೀಗೆ ನಾನು ಹೇಗೆ ನಾನು ಇಲ್ಲಿ ಒಂದು ಲೌಕಿಕ ಎಲ್ಲ ರೀತಿಯ ಲೌಕಿಕವೂ ಇದೆ ಭಾರತದಲ್ಲಿ ಮಹಾಭಾರತದಲ್ಲಿ ಇಲ್ಲದೆ ಇರೋ ಒಂದು ಕಥೆಯಾಗಲಿ ಇಲ್ಲದೆ ಇರೋ ಅಲಂಕಾರವಾಗಲಿ ಇಲ್ಲದೆ ಇರೋ ಸಂದೇಶವಾಗಲಿ ಇಲ್ಲದೆ ಇರೋ ನೀತಿ ಇಲ್ಲದೆ ಇರೋ ಷಡ್ಯಂತ್ರವಾಗಲಿ ಇಲ್ಲದೆ ಇರೋತಕ್ಕಂಥ ಕೃಷ್ಣನ ಒಂದು ಅಚ್ಚುಕಟ್ಟಾದಂಥ ಗೀತೆಯಂತಹ ಒಂದು ಕಾವ್ಯವಾಗಲಿ ಯಾವುದಿಲ್ಲ ವಿಷ್ಣು ಸಹಸ್ರರಾಮ್ ಯಾವುದಿಲ್ಲ ಮಹಾಭಾರತದಲ್ಲಿ ಎಲ್ಲವೂ ಇದೆ ಲೌಕಿಕ ಅಂತ ಮಾತ್ರ ಅನ್ನಿಸ್ಕೊಂಡಿದೆ ಪಂಪನ ಮೂಲಕ ಇದು ಇದು ಉಳ್ಳದ್ದು ಬೆಳಗುವನೂ ಇಲ್ಲಿ ಲೌಕಿಕ ಮನ್ ಅಲ್ಲಿ ಜೀವನ ಆದಿಪುರಾಣದಲ್ಲಿ ನಾನು ಜೈನ ಧರ್ಮವನ್ನು ಪೂರ್ತೇ ಇದು ಮಾಡ್ತೇನೆ ಸಮಸ್ತ ಭೂತಳಕ್ಕೆ ಎರಡೇ ಕಾವ್ಯ ಬರೆದಿದ್ದು ಪಂಪ ಆದರೆ ಎರಡರಲ್ಲವನ್ನ ಎಷ್ಟರ ಮಟ್ಟಿಗೆ ಪ್ರಸಿದ್ಧಿ ಸಂಪಾದಿಸ್ಬಿಟ್ಟೆ ನೋಡಿ ಅರವತ್ತನೇ ಪದ್ಯ ಹೀಗೆ ಅದು ಆರಂಭ ಆಗಿದೆ ಬೆಳಗುವಲ್ಲಿ ಲೌಕಿಕ ಮನೆ ಪ್ರಸಿದ್ಧವಾದ ಪದ್ಯ ಇಲ್ಲಿ ಭಾರತದಲ್ಲಿ ಲೌಕಿಕವನ್ನು ಸಮಸ್ತ ಭೂಮಂಡಲದ ಲೌಕಿಕ ವ್ಯವಹಾರವನ್ನು ಅಲ್ಲಿ ಆ ಆದಿಪುರಾಣ ಕಾವ್ಯದಲ್ಲಿ ಜನ ಜೈನ ಧರ್ಮ ಒಂದು ಈ ಒಂದು ಜೈನ ಶ್ರವಣರನ್ನು ಕುರಿತಕ್ಕಂಥ ಕಥನ ಆದಿಪುರಾಣದಲ್ಲಿ ಜಿನಾದಮವನ್ನು ಪ್ರಕಾಶಪಡಿಸುತ್ತೇನೆ ಭೂತಳಕ್ಕೆ ಎಂದು ಪಂಪ ಹೇಳಿಕೊಂಡಿದ್ದಾನೆ ಸಮಸ್ತ ಭಾರತ ಆದಿಪುರಾಣ ಎರಡನ್ನೂ ಅದು ಭೂತಳವನ್ನು ಆಕ್ರಮಿಸಿಕೊಂಡಿವೆ ಅಂತ ಸಮಾಪ್ತ ಬಣ್ಣಿಸಿದಂ ಕವಿತಾ ಗುಣಾರಣವನ್ನು ಆದ್ದರಿಂದಾಗಿ ಚೈತನ್ಯ ಇದು ಇದೊಂದು ಚೈತನ್ಯ ಅಂತ ಧ್ವನಿಸ್ತಾ ಇದ್ದೇನೆ ಆತ ಒಂದು ಪ್ರತಿಜ್ಞೆಯನ್ನು ಮಾಡಿ ಆ ರೀತಿ ಪ್ರಕಾರವೇ ಒಂದನ್ನ ಮಹಾಭಾರತವನ್ನ ಅಂದರೆ ಪಂಪ ಭಾರತವನ್ನು ಆರು ತಿಂಗಳಲ್ಲಿಯೂ ಮತ್ತೊಂದು ಆದಿ ಪುರಾಣವನ್ನು ಇನ್ನೊಂದು ಮೂರು ತಿಂಗಳಲ್ಲಿಯೂ ಪೂರ್ಣಗೊಳಿಸಿದೆ ಅನ್ನೋ ಹಾಗೆ ಪೂರ್ಣಗೊಳಿಸಿದ್ದೇನೆ ನಾನು ಕವಿತೆಯ ಗುಣಾರ್ನದ ಕವಿತೆಯ ಗುಣದ ಕಡಲು ನಾನು ಕವಿತಾ ಗುಣಾರ್ನವ ಗುಣ ಆರ್ಣವ ಸಮುದ್ರ ಅಲ್ಲವೇ ಕವಿತೆಯ ಗುಣದ ಕಡಲು ನಾನು ಅಂತ ಪಂಪ ಹೇಳ್ಕೊಳ್ತಾನವನ್ನು ಹಾಗೆ ಬರೆದಿದ್ದಾನೆ ತಮಗೆ ಎಲ್ಲರಿಗೂ ಗೊತ್ತಿರೋದು ಪಂಪ ಬಣ್ಣಿಸಿದ್ದ ಜಗವರಿಯರಿ ಇಡೀ ಜಗತ್ತೇ ಇಲ್ಲಿ ಅಂತ ಸಾರ್ತಕ್ಕಂಥದ್ದು ಪಂಪನ ಕಾವ್ಯ ದುಂದುಬಿಯ ಅಕ್ಕಳಿಕೆ ಇದು ಅಂದರೆ ತಪ್ಪಾಗದು ಅಂತ ಅನ್ನಿಸುತ್ತೆ ಇನ್ನೂ ಕಾವ್ಯ ಮುಂದೆ ಸಾಕ್ತಾ ಇದೆ ಕ್ಷೀತಿಗೆ ಸಮಸ್ತಮ ಪುರಾಣ ದೇವರಲ್ ಕೇ ಕವೀಂದ್ರಾರ್ ಸರಸ್ವತಿಗೆ ವಿಳಾಸಮಂ ಪೊಸತು ಮಾಡುವ ಪಂಪನ ವಾವಿಲಾಸಮಂ ಪಂಪನ ಪಂಪನವ್ವಿಲಾಸ ಸರಸ್ವತಿ ಗೇ ಗೇ ವೀಳಾ ಕವೀಂದ್ರ ಆರವತ್ತೊಂದನೆಯ ಪದ್ಯ ಆರಂಭ ಆಗುವುದೇ ಕ್ಷಿತಿಗೆ ಸಮಸ್ತ ಭಾರತಮು ಆದಿ ಪುರಾಣಮ್ ಈಗಲ್ ಒಂದು ಅಲಂಕೃತಿಯ ವಲ್ಡ್ ಇದ್ದವು ಅಲಂಕಾರ ಇದ್ದಾಗಿದೆ ಭೂಮಂಡಲಕ್ಕೆ ನನ್ನ ಕೃತಿ ಅಂತ ಹೇಳ್ಕೊತಾಯ್ ಎರಡು ಕೃತಿ ಅಂತ ಹೇಳ್ಕೊತಾಯ ಪಂಪ ಅದು ಈ ಪದ್ಯ ಕ್ಷಿತಿಗೆ ಅಂದರೆ ಭೂಮಿಗೆ ಸಮಸ್ತ ಭೂಮಿಗೆ ಭಾರತ ಮುಂ ಎಂಬ ಆರಂಭಿಸಿದ್ದು ಈ ಪದ್ಯದ ಈ ಭೂಮಂಡಲಕ್ಕೆ ಸಮಸ್ತ ಭಾರತವು ಆದಿ ಒಂದು ಸೊಗಸಾದ ಚಿರಂತನವೆನಿಸುವ ಅಲಂಕಾರ ಒಂದು ಭೂಷಣದ ಹಾಗೆ ಇದೆ ಏಕೆ ಗೊತ್ತಿದೆಯೇ ಚಿರಂತನ ಎಂತಕ್ಕಂಥದ್ದು ಯಾಕೆ ಅಂತ ಗೊತ್ತಿದೆಯೋ ಈ ಹಿಂದೆ ಆಗಿ ಹೋದವರಲ್ಲಿಯೂ ಕಾ ಅವರು ಈಗ ಆಗಿರುವರಲ್ಲಿಯೋ ಮುಂದೆ ಬರೋದಕ್ಕೂ ಅವರಿಗೆ ಮಾರ್ಗದರ್ಶಕವೂ ಆಗಿದೆ ವಿದ್ಯೆಗೆ ಅಧಿದೇವಿದೆ ಸರಸ್ವತಿ ಮತಿಯಾಗಿ ಸರಸ್ವತೀ ಮತಿಯಾಗಿ ಇದೇ ಪಂಪ ತಾನು ಹೇಳ್ತಕ್ಕಂಥದ್ದು ಪರಮ ಜಿನೇಂದ್ರವಾಣಿಯ ಸರಸ್ವತಿ ಬೇರೊಂದು ಪೆಣ್ಣದಲ್ತು ಅಂತ ಹಿಂದೆ ಹೇಳಿದ್ದಾನ ಅವನು ಜಿನೇಂದ್ರವಾಣಿಯೇ ಸರಸ್ವತಿ ಎಂದು ಭಾವಿಸಿದ್ದ ಆ ರೀತಿಯಾದ್ದು ಆದ್ರಿಂದಾಗಿ ಈ ಪಂಪ ಕಾವ್ಯ ಗುಣಕ್ಕೆ ಆಶಿಸಿ ಬಂತಂತೆ ಒಂದು ವಾಗ್ದೇವಿಯ ಒಂದು ಏನಿತ್ತು ಅವನ ಮೈಲ್ಮೈಯ ಒಂದು ಹತ್ತಿರಕ್ಕೆ ಬರುವವರೆಗೂ ಸರಸ್ವತೀ ದೇವಿಗೆ ಒಂದು ವಿನ್ಯಾಸವನ್ನು ಸರಸ್ವತೀ ದೇವಿಗೆ ವಿಳಾಸವನ್ನು ಒಂದು ಪ್ರಕಾಶವನ್ನು ಒಂದು ವೈಭವವನ್ನು ಹೊಸದಾಗಿಸುವ ಪಂಪನ ನುಡಿ ಪಂಪನ ವೈಭವವನ್ನು ಮೀರುವವರು ಯಾರೂ ಇಲ್ಲ ಇದನ್ನು ಪೊಸತು ಮಾಡುವ ಪಂಪನ ವಾಗ್ ವಿಳಾಸ ಏನಿದೆ ವಾಗ್ವೈಭವ ಏನಿದೆ ಅದು ಅವನದ್ದೇನೆ ಅಂತ ಹೆಮ್ಮೆಯಿಂದ ಪಂಪ ಹೇಳಿಕೊಂಡಿದ್ದಾನೆ ಇದು ಡಿಟಾ ಎಂದು ಕೂಡ ನಮಗೆ ಅನಿಸುತ್ತೆ ನೋಡಿ ಮುಂದೆ ವ್ಯಾಸ ಮುನಿ ಪ್ರಣೂತ ಕೃತಿಯಂ ಸಲಪೆದು ವ್ಯಾಸ ಪ್ರಣೂತ ಕೃತಿಯಂ ಸಲೆಪೇದು ಪೊದಲ್ದ ಸತ್ ಕವಿ ಸಮಗಮನ್ವಿತುರ ಐದೋ ವಾಕ್ಷೀಸು ಭಗಮ್ ಪುರ ರಗ್ರೇಣಿ ಪೊಮ್ಮು ಈ ದೇಸೋವಜನ್ ಆದನುಡಿನ ವೋಜನ್ ಆದನೋ ಪೇಳ್ ಕವಿತಾ ಿಡುವಂತೆ ಅರವತ್ತೆರಡನೇ ಪದ್ಯ ಆರಂಭ ಆಗೋದೆ ವ್ಯಾಸಮುನಿ ಪ್ರಣೀತ ವ್ಯಾಸಮುನಿ ಪ್ರಣೂತ ಕೃತಿಯಂ ಸಲಪೇಳ್ಳು ಪೊರಳ್ಳ ಸತ್ಕವಿ ವ್ಯಾಸ ಸಮಾಗಮ ಪಂಪನ ಒಂದು ಈ ಬಂದು ಉತ್ಪಲಮಾಲ ವೃತ್ತ ಆರಂಭ ಆಗ್ತಕ್ಕಂಥ ರೀತಿ ಇದು ವ್ಯಾಸ ಗುರುವಂಧಾದ ಏಳು ಉತ್ಪಲಂ ಅಂತಿವಲ್ಲ ಆ ಉತ್ಪಲ ಮಾಲಾವೃತ್ತದಲ್ಲಿ ವೃತ್ತದಲ್ಲಿ ಈ ಕಾವ್ಯ ಈ ಪದ್ಯ ಇದೆ ವ್ಯಾಸ ಮುನಿ ಪ್ರಣೀತ ಕೃತಿಯಂ ಎಂದೇ ಇದು ಆರಂಭ ಕೃತಜ್ಞತಾಭಾವದ ಪದ್ಯ ಇದು ಅಂತ ನಾವು ಹೇಳ್ಬೋದು ವ್ಯಾಸ ಮಹರ್ಷಿಗಳಿಂದ ರಚಿತವಾಗಿ ಪ್ರಕಾಶಿತಗೊಂಡಿರುವ ಕೃತಿಯಾಗಿರುವ ಸಮಸ್ತ ಭಾರತವನ್ನು ಚೆನ್ನಾಗಿ ಹೇಳಿಯೂ ಕೂಡ ಪ್ರಸಿದ್ಧವಾದ ಸತ್ಕವಿಗಳ ವ್ಯಾಖ್ಯಾನ ಸಹವಾಸಗಳಿಂದ ಕೂಡಿರುವ ಆದಿಪುರಾಣವನ್ನು ಚೆನ್ನಾಗಿ ಛಲವಿಂದ ಒರೆದು ಪಂಪನು ವಾಕ್ಸಂಪತ್ತಿನ ಸೌಂದರ್ಯವುಳ್ಳವನು ಭೂಮಿಗೆ ಪುರಾಣವನ್ನು ರಚಿಸಿದ ಕವಿಯೂ ಆಗಿ ಇರಲು ಹಾಗೆಯೇ ಅದೇ ರೀತಿಯಲ್ಲಿ ದೇಸಿಗುಣಗಳು ಸೌಂದರ್ಯವು ಕಾವಿ ಕವಿತಾ ಗುಣವು ಉನ್ನತವಾಗಿ ಅಭಿವೃದ್ಧಿ ಆಗುತ್ತಾ ಇರಲು ಆ ಕವಿತಾ ಗುಣಾರ್ಣವನ್ನು ಅಂದರೆ ಪಂಪನು ಅವನು ನಾಡಿನ ಓಜ ನಾಡಿನ ಓವಜ ನಾಡೋಜ ಎಂದು ಹೇಳಿಕೊಳ್ತಾನೆ ನಾಡಿಗೆ ಓಜ ಅಂದರೆ ಆಚಾರ್ಯ ಉಪಾಧ್ಯಾಯನಾಗಿ ಇರ್ತಕ್ಕಂಥವನ್ನೂ ನಾಡ ಓವಜ ನಾಡಿನ ಓಜ ನಾಡಿಗೆ ಆಚಾರ್ಯನೂ ಆಗಿದ್ದಾನೆ ಈ ಪಂಪ ಎಂಬುದಾಗಿ ನಾಡೋವಜನೋ ಪೇಳ್ ಕವಿತಾ ಗುಣಾರ್ನವಂ ಹಾಗೆ ಹೇಳಿಕೊಂಡಿದ್ದರಲ್ಲಿ ತಪ್ಪೇನೂ ಇಲ್ಲ ಅಲ್ಲಿ ಅತಿರೇಕ ಅಂದರೆ ಉತ್ಪ್ರೇಕ್ಷೆಯೂ ಇಲ್ಲ ಪಂಪನ ಕಾವ್ಯ ಗಮನಿಸಿದಾಗ ಎಂಬುದು ನಮಗೆ ಅನ್ನಿಸ್ತದೆ ಚೆಲದೊಳ್ತನಯಂ ಗಂಡಿನೊಳ್ ಭೀಮಸೇನಂ ಬಲದೊಳ್ ಮದ್ರೇಷನ್ ಅತ್ಯುನ್ನತಿಯುಳ್ಳ ಅಮರಸಿಭವಂ ಚಾಪವಿದ್ಯಾ ಬಲದೊಳ್ ಕುಂಭೋದ್ಭವಂ ಾಗತ ಮಹಿಮೆಯುಳ್ುಣ ಧರ್ಮದೊ ನಿಲಚಿತ್ತಂ ಧರ್ಮ ಪೋತ್ರ ಮಿಗಿಲ್ ಇವಿನ ಾರತಕ ಪೂಜ್ಯ ಚಲೊಳ್ ದುರ್ಯೋಧನ ಚಲದೊಳ್ nanniyul nanniyul ginatanayam ginatanayam nanniyul migil ma senam gandinulmigil balador baladul madresham mad madres Amara Sindhu Dbhavam Achyundhati Yol Migil Chapa Vidya Baladol jap vidya baladalmigil sa hatad mahimeyul saradada mahimeyul ಧರ್ಮದ ಧರ್ಮದಿರ್ಮಲಚಿತ್ತ ಧರ್ಮಪುತ್ರ ಧರ್ಮಪುತ್ರ dharma dul ುರ್ಯೋಧನ ಇತನಯನಿ ಭೀಮಸೇನಿ ಮದ್ರೇಶ ಅಮರ ಸಿಂಧುಭವನಿ ಕುಂಭೋದಿ ಫಲ್ಗುಣನಿ ಧರ್ಮಪುತ್ರ ೋಕ ಪೂಜಂ ಅರವತ್ನಾಲ್ಕನೇ ಈ ಪದ್ಯ ಲೋಕ ಪ್ರಸಿದ್ಧವಾದ್ದು ಒಂದು ರೀತಿ ಸಾಹಿತ್ಯದಲ್ಲೂ ಇದು ಪ್ರಸಿದ್ಧವಾದ್ದು ಎಲ್ಲರಿಗೂ ಮನಮುಟ್ಟುವ ಗುಣಗಳನ್ನು ಉಳಿತಕ್ಕಂಥ ವಿಶೇಷಣ ಉಳಿತಕ್ಕಂಥ ಒಂದು ಪದ್ಯ ಇದು ಛಲದೊಳ್ ದುರ್ಯೋಧನಂ ನನ್ನಿಯೊಳ್ ಇನತನಯಂ ಗಂಡಿನೊಳ್ ಭೀಮಸೇನಂ ಬಲದೊಳ್ ಮದ್ರೇಶನ್ ಅತ್ಯುನ್ನತಿಯೊಳ್ ಅಮರಸಿಂಧೂದ್ಭವಂ ಚಾಪವಿದ್ಯಾ ಬಲದೊಳ್ ಕುಂಭೋದ್ಭವಂ ಸಾಶಸದ ಮಹಿಮೆಯೊಳ್ ಫಲಗುಣಂ ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಮಿಗಿಲ್ ಇವರ್ಗಳ್ ಈ ಭಾರತಂ ಲೋಕಪೂಜ್ಯಂ ಒಳ್ಳೆ ಕಾವ್ಯ ವಿಶೇಷವನ್ನು ಹೇಳ್ಬಿಟ್ಟ ಒಬ್ಬೊಬ್ಬರಿಗೂ ಒಂದೊಂದು ಕ್ವಾಲಿಫೈಯಿಂಗ್ ಗುಣಗಳನ್ನು ಹೇಳ್ತಕ್ಕಂಥದ್ದು ಛಲದೊಳ್ ದುರ್ಯೋಧನಂ ತನ್ನ ಹಠವೇ ಹಠ ಬಹುಶಃ ತುಂಬ ಪ್ರಸಿದ್ಧವಾದಂಥ ಒಂದು ಪದ್ಯ ಇದನ್ನು ನಾವು ಎಷ್ಟು ವ್ಯಾಖ್ಯಾನ ಮಾಡಿದ್ರು ಅಷ್ಟು ಇರ್ತಕ್ಕಂಥದು ಒಬ್ಬೊಬ್ಬರಿಗೆ ಒಂದೊಂದು ಗುಣವಿಶೇಷವನ್ನು ಪಪ್ಪ ಹೇಳಿಸ್ತಾನೆ ನೋಡಿ ಅಚ್ಚುಕಟ್ಟಾಗಿ ಇರ್ತಕ್ಕಂಥ ಛಲ ತನ್ನ ಹಿಡಿದ ಛಲ ತನ್ನದೇ ಹಠ ಅದಕ್ಕೆ ಆ ಹಠಕ್ಕೋಸ್ಕರವೇ ಅವನು ಇದ್ದ ಎದ್ದ ಬಿದ್ದ ದುರ್ಯೋಧನ ಕೌರವ ಅವನು ಕೌರವ ಮುಖ್ಯ ಅಂಥ ದುರ್ಯೋಧನ ಛಲದೊಳು ದುರ್ಯೋಧನಂ ನನ್ನಿಯೊಳ್ ಇನತನಯಂ ಸತ್ಯ ಯಾವನ್ನು ಬಿಟ್ರುವೆ ತನ್ನ ದಾನದ ಶೂರತ್ವವನ್ನು ಬಿಡೋದು ಹೋಗದು ಬಿಡಲುವಿಲ್ಲ ನನ್ನಿಯೊಳು ಇನತನಯಂ ಸೂರ್ಯನ ಮಗನಾದ ಕರ್ಣ ಸತ್ಯಕ್ಕೋಸ್ಕರವೇ ಬದುಕಿದಂಥವನು ಸತ್ಯದಲ್ಲಿ ಕರ್ಣ ಗಂಡಿನೋಳು ಭೀಮಸೇನಂ ಅಚ್ಚುಕಟ್ಟಾದ ಬಲ ಇರ್ತಕ್ಕಂಥವನು ಯಾವ ರೀತಿ ಬಲ ಅಂದರೆ ಅದು ಹೇಳ್ತಕ್ಕಂಥ ರೀತಿಯಲ್ಲ ಒಡೆದಾಗ್ತಕ್ಕಂಥ ಶತ್ರುವನ್ನು ಅಂಥ ಗಂಡಿನೋಳು ಭೀಮಸೇನಂ ಗಂಡು ಎಂಬುವ ಮಾತೆ ಘೋಷಿಸುತ್ತದೆ ಪೌರುಷದಲ್ಲಿ ತನ್ನ ಪೂಂಡದ್ದು ಪ್ರತಿಜ್ಞೆ ಮಾಡಿದ ಏನು ನೂರು ಕೌರವರನ್ನು ಸರೆಬಡಿತೀನಿ ಅಂತಂದ ಬಡ್ದಾಕ್ಬಿಟ ಅಂಥ ಭೀಮಸೇನ ಅವನಿಗೆ ಮೃಕೋದರ ಅಂತ ಹೆಸರು ಹೇಳ್ತಾರೆ ಪವನ ತನಯ್ಯ ಅಂತ ಹೇಳ್ತಾರೆ ಮಾರುತಿ ಅಂತ ಹೇಳ್ತಾರೆ ಒಂದೇ ಎರಡೇ ಅವನಿಗೆರ್ತಕ್ಕಂಥದ್ದು ಹೆಸರುಗಳು ಬಲದೊಳ್ಳು ಮದ್ರೇಶ್ ಒಳ್ಳೆ ದೈಹಿಕವಾದ ಶಕ್ತಿ ಇತ್ತಷ್ಟೇ ಅಂಥದ್ದು ಬೇರೆ ಇನ್ನೇನು ಇಲ್ಲ ಅವನಿಗೆ ಅಂಥ ಮದ್ರೇಶ ಅಂದರೆ ಮದ್ರರಾಜ ಶಲ್ಯ ಬಲದೊಳ್ಳಿ ಶಲ್ಯ ಮುಂದಿನದ್ದು ಸೊಗಸಾದೇನು ಅಷ್ಟೇ ನೋವು ಕೊಡ್ತಕ್ಕಂಥದ್ದು ಕೃಷ್ಣ ಭಕ್ತಿಯಲ್ಲಿ ಕೃಷ್ಣ ಭಕ್ತಿಯಲ್ಲಿ ಯಾರು ಆಯುಧವನ್ನು ನಾನು ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನೆಯೋ ಅವನ ಕಲ್ಲಿ ಆಯುಧವನ್ನು ಅಂತ ಪ್ರತಿಜ್ಞೆ ಮಾಡಿದವನು ಭೀಷ್ಮಾಚಾರ್ಯ ಯಾರ ಕೈಲಿ ಕೃಷ್ಣನ ಕೈಲಿ ಆಯುಧವನ್ನು ಹಿಡಿಸಿದ್ದು ಅದು ಬಹಳ ಪ್ರಸಿದ್ಧವಾದಂಥ ಘಟ್ಟ ಮಹಾಭಾರತದಲ್ಲಿ ಚಕ್ರವನ್ನು ಪಿಡಿಯನು ಎನ್ನುವ ಕೈಯ ಚಕ್ರಿಯ ಕೈಯಲ್ಲಿ ಚಕ್ರವನ್ನು ಹಿಡಿಸಿದಂಥ ಬ್ರಹ್ಮಚರ್ಯ ನಿಷ್ಠವುಳ್ಳವನು ಅಂಥ ಒಂದು ಕೌರವ ಸಿಂಹಾಸನಿಷ್ಠನೂ ಆಗಿದ್ದವನು ಅತ್ಯುನ್ನತಿಯೊಳ್ ಅಮರ ಸಿಂಧೂದ್ಭವಂ ಎಲ್ಲ ರೀತಿಯ ಗುಣವಿಶೇಷದಲ್ಲಿ ಒಳ್ಳೆಯ ಒಂದು ಗುಣಗಳಲ್ಲಿ ಅಮರಸಿಂಧೂದ್ಭವಂ ಅಮರಳಾದ ಗಂಗೆಯ ಮಗನಾದಂಥ ಭೀಷ್ಮಾಚಾರ್ಯ ಅದೇ ರೀತಿ ಧನುರ್ವಿದ್ಯಾ ಕೌಶಲ ಚಾಪ ವಿದ್ಯಾಬಲೊಳು ಧನುರ್ವಿದ್ಯೆಯಲ್ಲಿ ಕುಮಾರವ್ಯಾಸ ಹೇಳ್ತಾರೆ ಬಾ ಎಲ್ಲಿರತನಕ ದ್ರೋಣಾಚಾರ್ಯರು ಬಿಲ್ಲನ್ನು ಕೆಳಗೆ ಇಳುವುದಿಲ್ಲ ಇಡುವುದಿಲ್ಲವೋ ಅಲ್ಲಿರತ ತ್ರಿಶೂಲಿಯು ಕೂಡ ಏನು ಮಾಡಲಾರ ಅಂತಾನೆ ಕುಮಾರವ್ಯಾಸ ಅಂತ ಆ ಥರದ ಒಂದು ಶೌರ್ಯ ದ್ರೋಣಾಚಾರ್ಯದ್ದು ಅಂಥ ಒಂದು ಧನುರ್ವಿದ್ಯಾ ಕೌಶಲತೆ ಅಪ್ರತಿಭರ ದ್ರೋಣಾಚಾರ್ಯರು ಅದೇ ರೀತಿ ಸಾಹಸದ ಮಹಿಮೆಯೊಳ ಫಲ್ಗುಣಂ ಅಂದರೆ ಅರ್ಜುನ ಸಾಮಾನ್ಯದವನು ಅಲ್ಲವೇ ಅಲ್ಲ ಅವನು ಫಲ್ಗುಣ ಅವನು ಕಿರೀಟಿ ಅವನು ಪಾರ್ಥ ಅವನು ಧನಂಜಯ ಅವನು ವಿಜಯ ಎಷ್ಟು ಅವನಿಗೆ ಇರ್ತಕ್ಕಂಥ ಹೆಸರುಗಳು ಅಂಥ ಸಾಹಸದ ಮಹಿಮೆ ಆ ಕೀರ್ತಿಯಲ್ಲಿ ಫಲ್ಗುಣ ಅರ್ಜುನ ಇದ್ದಾನೆ ಅರ್ಜುನನೇ ನಮ್ಮ ಪಂಪನ ಕಾವ್ಯದ ಕಥಾನಾಯಕ ಕೂಡ ಅಲ್ಲವೇ ವಿಕ್ರಮಾರ್ಜುನ ಅಂತ ಹೇಳಿ ಅಂಥ ಅರ್ಜುನ ಧರ್ಮದ ನಿರ್ಮಲ ಧರ್ಮಪುತ್ರಂ ತಾನು ಯಾವುದು ಯಾವುದೇ ಪ್ರಸಂಗ ಬರಲಿ ಧರ್ಮವನ್ನು ಕೈಬಿಡಬಾರದು ಧರ್ಮ ಅಂತ ಅವನ ಬೈತಾರೆ ನಮ್ಮ ಇವರ ಮಿಕ್ಕವರಲ್ಲ ಒಂದು ಸತಿ ಅಂತೂ ಭೀಮ ಭೀಮಸೇನ ಹೇಳ್ತಾನೆ ಕುಮಾರವ್ಯಾಸ ಭಾರತದಲ್ಲೂ ಬರುತ್ತೆ ಅವನು ಹೇಳ್ತಾನೆ ತೊಗಂಬ ಸಹದೇವ ಬೆಂಕಿಯನ್ನು ಯಾರು ಜೂಜಾಡಿದ್ನೋ ಅಂತ ಈ ಧರ್ಮರಾಜ ಎರಡು ಕೈನು ಸುಟ್ಟಾಕ್ಬಿಡ್ತೀನಿ ಅಂತಾನೆ ಅಂಥ ಸಿಟ್ಟು ಬಂದುಬಿಡುತ್ತೆ ಭೀಮನಿಗೆ ಧರ್ಮನ ಧರ್ಮರಾಜನ ಭೀರುಗುಣವನ್ನು ನೋಡಿ ಆದರೆ ನಿರ್ಮಲ ಅಷ್ಟೇ ನಿರ್ಮಲವಾದ ಅಷ್ಟೇ ಧರ್ಮವನ್ನು ಕಾಯ್ದುಕೊಂಡವನು ಅಂಥ ಧರ್ಮರಾಜ ಹೀಗೆ ಇವರೆಲ್ಲರಿಂದ ಮಹಾಭಾರತ ಅನ್ನೋದು ಯಾವತ್ತೂ ಸಹ ಎಲ್ಲಿ ತನಕ ಭೂಮಿ ಎಲ್ಲವೂ ಇರುತ್ತದೋ ಎಲ್ಲಿ ತನಕ ಅಂತರಿಕ್ಷ ಇರ್ತದೋ ಎಲ್ಲಿ ತನಕ ದೈವಭಕ್ತಿ ಇರ್ತದೋ ಎಲ್ಲಿ ತನಕ ಎಲ್ಲರೂ ಚೆನ್ನಾಗಿರಬೇಕು ಅಂತ ಅನ್ನಿಸ್ತದೋ ಅಲ್ಲಿವರೆಗೆ ಈ ಭಾರತ ಲೋಕಪೂಜ್ಯ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಇವರುಗಳನ್ನು ನಾವು ನಾವು ಸ್ಮರಿಸ್ತೇವೆ ಹಾಗೆಯೇ ಇವರಲ್ಲಿರುವ ಒಂದು ಏನೇನು ತೊಂದರೆ ಇತ್ತೋ ಅದನ್ನು ಮನಸ್ಸಿಗೆ ಗಮನಿಸಿಕೊಂಡಾಗ ಅದನ್ನು ನಾವು ತಿದ್ದುಕೊಳ್ಳಬೇಕು ಅಂತಕ್ಕಂಥದ್ದು ಮನಸ್ಸಿಗೆ ಬರುತ್ತೆ ನೋಡಿ ಅದು ಇದು ಈ ಭಾರತದ ವಿಶೇಷ ಅಂತ ಪಂಪ ಸಾರುತ್ತಾನೆ ಕರಂ ಸಮಸ್ತಾರತಕಮಮ ಕರ ಕರ್ತು ಮರಯ ವಡರ್ಚುವಂಗಂ ಗಿಧರು ತನ್ ಇಷ್ಟವಪ್ಪರಂಕು ಧೃತಿ ತುಷ್ಟಿ ಪುಷ್ಟಿ ವಿಭವಂ ಸೌಭಾಗ್ಯ ಇಷ್ಟಾಂಗನಾ ಅಗುಂತಿ ಶಾಂತಿ ವಿಭವಂ ಭದ್ರಂ ಶುಭಂ ಮಂಗಳ ಮುಂದೆ ಅರವತ್ತೈದನೆಯ ಪದ್ಯ ಏನಿದೆ ಇದೆ ಪಂಪನ ಒಂದು ಕಿರೀಟ ಕೃತಿ ಎಂಬತಕ್ಕಂಥ ವಿಕ್ರಮಾರ್ಜುನ ವಿಜಯದ ಮಂಗಳ ಶಾಸನ ಹಾಡ್ತಕ್ಕಂಥದು ಎಲ್ಲ ಸಂಗೀತ ಕಚೇರಿಯಿಂದ ನಾವು ಪವಮಾನ ಅಂತ ತ್ಯಾಗರಾಜರ ಕೃತಿ ಹಾಡ್ತೇವಲ್ಲ ಆ ರೀತಿ ಪಂಪನ ಈ ಒಂದು ಕಾವ್ಯಕ್ಕೆ ಇದು ಸಂಪನ್ನಗೊಳಿಸ್ತಕ್ಕಂಥ ಪದ್ಯ ಅವನು ಹೇಳ್ತಾನಲ್ಲ ಬಂದು ಪಂಪ ಇದು ವಿವಿಧ ವಿಭುಧ ಜನ ವಿನುತ ಜನ ಪದಾಂಭೋಜ ವರ ಪ್ರಸಾದೋತ್ಪನ್ನ ಪ್ರಸನ್ನ ಗಂಭೀರ ವಚನ ರಚನ ಚತುರ ಕವಿತಾ ಗುಣ ನಮ ವಿರಾಚಿತಮಪ್ಪ ಹಾಗೆ ಕರಂ ಅಳ್ಕರ್ತು ಅಂತ ಆರಂಭ ಈ ಪದ್ಯ ಕರಂ ಅಳ್ಕರ್ತು ಸಮಸ್ತ ಭಾರತ ಕಥಾ ಸಂಬಂಧಮ್ ಬಾಜಿಸಲ್ ಹಾಡುವಾಗೆ ಆ ರೀತಿ ಇರುವಾಗ ವಿಶೇಷವಾದ್ದು ಈ ಒಂದು ಕೃತಿ ಈ ವಿಕ್ರಮಾರ್ಜುನ ವಿಜಯ ಅದನ್ನು ಅಳ್ಕೆ ಅರ್ತು ಪ್ರೀತಿಯಿಂದ ಹಾಡಿಸಿದ್ದಾನೆ ಅರಿಗ ಹಾಡಿದ್ದೇನೆ ನಾನು ಸಮಸ್ತ ಭಾರತ ಕಥಾ ಸಂಬಂಧವನ್ನು ಹಾಡಿದ್ದೇನೆ ಬರೆಯಲ್ ಕೇಳಲ್ ಎಲ್ರು ಯಾರು ಬ ಯಾರು ಬರೀತಾರೋ ಅವರೆಲ್ರಿಗೂ ಒಡರ್ಚು ಉಂಟಾಗುತ್ತದೆ ಏನು ತನ್ನಿಷ್ಟವಪ್ಪಂತೆ ಅವರವರಿಗೆ ಏನೇನು ಬೇಕೋ ಅವರವರ ಇಚ್ಛೆ ಸಲ್ಲಿಸುತ್ತದೆ ಸಲ್ಲಿಸುತ್ತ ಅಂದಿದೆ ಈ ಕವಿ ಹೇಳ್ತಾನೆ ಸಲ್ಲುತ್ತದೆ ಯಾರ ರೀತಿಯಲ್ಲಿ ಯಾರು ಓದ್ತಾರೋ ಯಾರು ಕೇಳ್ತಾರೋ ಯಾರು ಬರೆಯಿಸ್ತಾರೋ ಅವರಿಗೆ ಇದರಿಂದ ಬೇಕಾದಂಥ ಒಂದು ಪ್ರಸಾದ ಉಂಟಾಗ್ತದೆ ಧೃತಿ ತುಷ್ಟಿ ಪುಷ್ಟಿ ವಿಭವಂ ಸೌಭಾಗ್ಯಂ ಇಷ್ಟಾಂಗನಾಸುರತಮ್ ಕಾಂತಿ ಅಚ್ ಇಷ್ಟು ಗುಣಗಳು ಬರುತ್ತೆ ಈ ಕಾವ್ಯವನ್ನು ಓದ್ದವ್ರಿಗೆ ಅನ್ನೋದು ವಿಭವಂ ಭದ್ರಂ ಶುಭಂ ಮಂಗಳ್ ನಾವು ಕೊನೆಗೆಲ್ಲ ಹೇಳ್ತೇವಲ್ಲ ಸೊಹನ ಓತು ಸೊಹನವ್ ಗುರತ್ತು ಅಂತ ಹೇಳ್ತೇವಲ್ಲ ಆ ರೀತಿಯಾಗಿ ಇಲ್ಲಿ ಈ ಕಾವ್ಯವನ್ನು ಯಾರು ಪಠಿಸ್ತಾರೆಯೋ ಯಾರು ಕೇಳ್ತಾರೆಯೋ ಒಲಿದು ಕೇಳ್ತಾರೆಯೋ ಅವರಿಗೆ ಎಲ್ಲ ರೀತಿಯಾದ ಮಂಗಳವೂ ಯಶಸ್ಸು ಉಂಟಾಗುತ್ತದೆ ಅನ್ನೋದು ಪಂಪ ಹೇಳ್ತಕ್ಕಂಥದ್ದು ಕೊನೆಗೆ ಅವನು ಹೇಳ್ತಾನೆ ಈ ವಿಕ್ರಮಾರ್ಜುನ ವಿಷಯದಲ್ಲಿ ವಿಕ್ರಮಾರ್ಜುನ ವಿಜಯದಲ್ಲಿ ಈ ಚತುರ್ದಶ ಈ ಹದಿನಾಲ್ಕನೆಯ ಒಂದು ಆಶ್ವಾಸ ಏನಿದೆ ಇದರಿಂದ ಪಂಪನ ಇಡೀ ಹದಿನಾಲ್ಕು ಆಶ್ವಾಸಗಳು ಉಳ್ಳ ಸಾವಿರಾರು ಪದ್ಯಗಳು ಉಳ್ಳಂಥ ಅಚ್ಚುಕಟ್ಟಾದ ಕಂದ ವೃತ್ತ ಹಾಗೂ ವಚನ ಗಂಭೀರವಾದ ವಚನ ರಮಣೀಯವಾದಂಥ ಸಾಲುಗಳು ಪಂಪನ ಕವಿತೆ ಪಂಪನ ದೇಸಿ ಎಲ್ಲ ಉಳ್ಳ ಗುಣಗಳು ಉಳ್ಳಂಥ ಕಾವ್ಯನ ಪಂಪನ ಕಾವ್ಯ ಇದು ಇದು ಸಂಪನ್ನಗೊಳ್ತಾ ಇದೆ ಅದರಿಂದ ಕವಿ ಹೇಳ್ಕೊತಾನೆ ಇದು ವಿವಿಧ ವಿಭುಧ ಜನ ವಿನುತ ಜಿನಪದಾಂಬೋಜ ಪರ ಪ್ರಸಾದೋತ್ಪನ್ನ ಜಿನಪದಾಂಬೋಜ ಜಿನದ ಜೈನರ ಜೈನ ಗುರುವಿನ ಒಂದು ನ ಕರುಣೆಯಿಂದಾಗಿ ಅವರ ಪದಕಮಲಗಳ ಆರಾಧನೆಯಿಂದಾಗಿ ಅಲ್ಲಿಂದ ಉಂಟಾದಂಥ ವರಪ್ರಸಾದಿಂದಾಗಿ ಉಂಟಾದಂಥದ್ದು ಪ್ರಸನ್ನ ಗಂಭೀರ ವಚನ ರಚನ ಚತುರ ಕವಿತಾ ಗುಣಾಣವಪ್ಪ ಕವಿತಾ ಗುಣಾರ್ಣ್ಣವನ ಕವಿತೆ ಇದು ಪ್ರಸನ್ನವಾದ್ದು ಗಂಭೀರವಾದ್ದು ಅಚ್ಚುಕಟ್ಟಾದ ರಚನೆ ಇದೆ ಇಲ್ಲಿ ಅಂಥ ಒಂದು ಪಂಪನ ಕವಿತೆ ಈ ಒಂದು ವಿಕ್ರಮಾರ್ಜುನ ವಿಜಯ ಅದರಲ್ಲಿ ಚತುರ್ದಶ ಅಂದರೆ ಪಂಪನ ವಿಕ್ರಮಾರ್ಜುನ ವಿಜಯ ಇಲ್ಲಿಗೆ ಸಂಪನ್ನಗೊಳ್ಳುತ್ತೆ ಇಲ್ಲಿಗೆ ಸಂಪನ್ನ ಪೂರ್ಣಗೊಳ್ಳುತ್ತೆ ಎಂಬುದರೊಳಗೆ ನಮ್ಮ ಈ ಅರವತ್ತೈದನೇ ಈ ಪದ್ಯದೊಂದಿಗೆ ಪಂಪನ ವಿಕ್ರಮಾರ್ಜುನ ವಿಜಯ ಪೂರೈಕೆ ಆಗ್ತಾಯಿದೆ ಸಂಪನ್ನಗೊಳ್ತಾ ಇದೆ ತುಂಬ ಪ್ರಸಿದ್ಧವಾದ ಕಾವ್ಯಗಳು ಪಂಪನ್ನದು ಆದಿಪುರಾಣ ಹಾಗೂ ವಿಕ್ರಮಾರ್ಜುನ ವಿಜಯ ಎಂಬತಕ್ಕಂಥದ್ದು ಎಷ್ಟೋ ಸಾವಿರಾರು ಪುಟದ ವಿಮರ್ಶೆ ಹರಿದು ಬಂದಿದೆ ಪಂಪನ ಅನೇಕ ಕಾವ್ಯದ ಗುಣ ದೇಸಿ ಛಂದಸ್ಸು ಪ್ರೌಢತೆ ಆ ವಿದ್ವತ್ತು ಏನಿದೆ ಅಲಂಕಾರ ಏನಿದೆ ದೇಸಿ ಗುಣ ಏನಿದೆ ಎಲ್ಲವೂ ಅಚ್ಚುಕಟ್ಟಾದಂಥ ರೀತಿಯಲ್ಲಿ ಹೇಗೆ ಮೆರೆದಿದೆ ಅದೇ ರೀತಿ ಆದಿಪುರಾಣದಲ್ಲಿ ಯಾವ ರೀತಿ ತಂದಿದ್ದಾನೆ ಜೈನಾಗಮವನ್ನು ಜೈನ ಧರ್ಮವನ್ನು ಅನ್ನೋದು ಇದನ್ನು ಗಮನಿಸಿದಾಗ ರೋಚಕವಾದ ಪಂಪನ ವಿಕ್ರಮಾರ್ಜುನ ವಿಜಯ ನಮ್ಮನ್ನು ಎಷ್ಟರ ಮಟ್ಟಿಗೆ ಸೆಳೆಯುತ್ತದೆಯೋ ಹಾಗೆಯೇ ವಿಕ್ರಮಾರ್ಜುನ ವಿಜಯ ಯಾವ ರೀತಿ ಧೃತಿಯಲ್ಲಿ ಹೇಗೆ ಒಂದು ಈ ಧರೆಯಲ್ಲಿ ನಿಂತಿದೆಯೋ ಮುಂದೆ ನಿಲ್ಲುತ್ತದೆಯೋ ಆ ರೀತಿ ಪಂಪನ ಆದಿಪುರಾಣವೂ ಸಹ ಶೋಭಿಸ್ತದೆ ಧಾರ್ಮಿಕ ಕಾವ್ಯವಾಗಿ ಅನ್ನೋದನ್ನು ನಾವು ಗಮನಿಸುವಾಗ ಒಂದು ಕೈ ವಿಕ್ರಮಾರ್ಜುನ ವಿಜಯ ಜೊತೆ ಮನಸ್ಸು ಕಾರಣ ಇಲ್ಲಿರುವ ವಿವಿಧವಾದ ಒಂದು ಏನು ರಸಾವೇಶ ಏನಿದೆ ಏನು ಧ್ವನಿ ಇದೆ ಏನು ಕಾವ್ಯ ಇದೆ ಏನು ಛಂದಸ್ಸು ಇದೆ ಏನು ಗುಣ ಇದೆ ಏನು ಆವೇಶ ಇದೆ ಏನು ಮೃದು ಇದೆ ಎಲ್ಲವೂ ಸೇರುತ್ತೆ ಅಂತ ನಾವು ಹೇಳ್ತಾ ಈ ಕಾವ್ಯವನ್ನು ಈ ರೀತಿ ಎರಡು ಮಾತು ಇದರ ಬಗ್ಗೆ ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದ ಮಹಾನ್ ನಮ್ಮ ಗಮಕ ಶ್ರೀಮತಿ ಗಂಗಮ್ಮ ಕೇಶಮೂರ್ತಿಯವರಿಗೆ ಸದಾ ಸರ್ವಕಾಲ ಕೃತಜ್ಞತೆಯಿಂದ ಪ್ರಣಾಮವನ್ನು ಅರ್ಪಿಸ್ತೇನೆ ಇದು ವಿವಿಧ ವಿಬುಧ ಜನ ವಿನುತ ಜಿನ ವರ ಪ್ರಸಾದ ಪ್ರಸಂಗ ಗಂಭೀ ಚುರಕವಿಗುಣಾ ವಿರಚಿತ ಅಪ್ಪ ವಿಕ್ರಜುನ ವಿಡಯದು ಚುರ್ದಶಾಶವಾ ಸುಖಿೋ ಸಮ ಶಾಂತಿ